ಸ್ವಾಮಿ ನಾವು ನಮ್ಮಲ್ಲಿ ಸ್ವಾಮಿತ್ವ ಅಭಿಮಾನವನ್ನು ಆರೋಪಿಸಿಕೊಳ್ಬಾರದು ಅಲ್ಲಿ ಬಿಡಬೇಕು ನಾವು ಸ್ವಾಮಿತ್ವ ಅಭಿಮಾನವನ್ನ ಸ್ವತಂತ್ರ ಮತ್ತೆ ಎಲ್ಲಿ ಮಾಡಬೇಕಾಗಾದ್ರೆ ಬ್ರಹ್ಮ ಬ್ರಹ್ಮ ಬ್ರಹ್ಮಿಯನ್ನು ಬ್ರಹ್ಮನದ್ದು ಬ್ರಹ್ಮನದ್ದಗ್ನಿ ಬ್ರಹ್ಮನ ದೋಮ ಬ್ರಹ್ಮನದ ಕರ್ಮ ಅಂತೇಳಿ ಅಂದಾಗ ಬ್ರಹ್ಮನೇ ಸ್ವಾಮಿ ಅಂತ ಅನುಸಂಧಾನ ಮಾಡೋದು ಎಲ್ಲ ಪಾತ್ರ ಪರಡಿ ಇತ್ಯಾದಿಗಳಿಗೆಲ್ಲ ಅವರೇ ಸ್ವಾಮಿ ನಮ್ಮಲ್ಲಿ ಸ್ವಾಮಿತ್ವ ಅಭಿಮಾನವನ್ನ ಬಿಡಬೇಕು ಅಂತ ಅರ್ಥ ಆಯ್ತು ಆ ಅದೇ ನಾವೇನೋ ಸ್ವಾತಂತ್ರ್ಯ ಅಭಿಮಾನ ಬಿಟ್ಟಿದ್ದೆ ಅದು ಆ ವಸ್ತು ಯಾರ ಅಧೀನ ಅಂದರೆ ದೇವರ ದೀನ ಯಜ್ಞ ಆಚರತ ಕರ್ಮ ಅಂತ ಉಂಟು ಯಜ್ಞ ಅಂದ್ರೆ ಯಾರು ಯಜ್ಞ ಅಂದ್ರೆ ಯಾರು ಪರಮಾತ್ಮನ ಯಾಕೆ ಬ್ರಹ್ಮ ಬ್ರಹ್ಮ ಬ್ರಹ್ಮ ಅಂತ ಹೇಳಿದ್ರಿಂದಾಗಿ ಎಲ್ಲವೂ ಪರಮಾತ್ಮನ ದೀನ ಅಂತಹಾದ್ಮೇಲೆ ಎಲ್ಲವುದು ಎಷ್ಟೇನೈವ ಬ್ರಹ್ಮ ಇವತೇನ ಗಂತವ್ಯ ಅಂತ ಹೇಳಿದ್ರಿಂದಾಗಿ ಪರಮಾತ್ಮನ ಪ್ರಾಪ್ತಿ ಈ ಯಜ್ಞದ ಅನುಸಂಧಾನದಿಂದ ಆಗತ್ತೆ ಅಂತ ಹೇಳಿದ್ರೆ ನಾವು ಅಲ್ಲಿ ಯಜ್ಞ ಅಂದ್ರೆ ಯಾರಾಯ್ತು ಪರಮಾತ್ಮ ಈ ಯಜ್ಞಕ್ಕೆ ಸಂಬಂಧಪಟ್ಟ ಪದಾರ್ಥಗಳೆಲ್ಲ ಪರಮಾತ್ಮನ ಅಧೀನ ಆ ಅನುಸಂಧಾನ ಮಾಡ್ತಾ ನಾವು ಯಜ್ಞ ಮಾಡಿದ್ರೆ ನಾವು ಬ್ರಹ್ಮನನ್ನೇ ಹೊಂದ್ತೇವೆ ಅಂದ್ರೆ ಯಜ್ಞಕ್ಕೋಸ್ಕರ ಮಾಡ್ತಕ್ಕಂಥ ಕರ್ಮ ಅಂದ್ರೆ ಯಜ್ಞದಿಂದ ಪರಮಾತ್ಮನನ್ನು ಹೊಂದಬೇಕಾದ್ರೆ ಆ ಯಜ್ಞದಿಂದ ಆರಾಧ್ಯನಾದವನು ಯಾರು ಯಜ್ಞೇಶದಿಂದ ಹೆದರ್ಸ್ಕೊಳ್ಳುವವನು ಯಾರು ಆ ಯಜ್ಞ ಮಾಡಿದ್ರೆ ಬ್ರಹ್ಮನ ಪ್ರಾಪ್ತಿ ಆಗಿದ್ರೆ ಯಜ್ಞಕ್ಕೋಸ್ಕರ ಮಾಡ್ತಕ್ಕಂಥ ಕರ್ಮದಿಂದ ನಮಗೆ ಬಂದಕ್ಕಾಗಲ್ಲ ಈ ಅನುಸಂಧಾನ ಮಾಡಿದ್ರೆ ನಾವು ಪರಮಾತ್ಮನ ಹೊಂತೇವೆ ಅಂತ ಹೇಳಿದ್ರೆ ಅಲ್ಲಿ ಯಜ್ಞಕ್ಕೋಸ್ಕರ ಮಾಡ್ತಕ್ಕಂಥ ಕರ್ಮ ಅಂದ್ರೆ ಯಾರಿಗೋಸ್ಕರ ಆ ಕರ್ಮದಿಂದ ಆ ಯಜ್ಞದಿಂದ ಪರಮಾತ್ಮನ ಪ್ರಾಪ್ತಿ ಆಗತ್ತೆ ಅಂತ ಹೇಳಿದ ಮೇಲೆ ಅದು ಯಾರು ಯಜ್ಞ ಅಂದ್ರೆ ಯಾರು ಯಾರು ಪರಮಾತ್ಮನೇ ತರ್ತಾ ಇದೆ ಇಷ್ಟು ಹೇಳಿ ಬಿಟ್ಟ ಇಷ್ಟು ಹೇಳಿದ ನಂತರ ಮುಗಿತಾ ಇನ್ನು ಹೇಳ್ತಾರೆ ನೋಡ್ರಿ ಇಷ್ಟು ಹೇಳಿದ ನಂತರ ಇವಾಗ ಅಂತೂ ಒಟ್ಟೇನಂದ್ರೆ ಇದು ಕೂಡ ಭಗವದ್ ಅಧೀನ ನಾನು ಅಂತ ಅನುಸಂಧಾನ ಮಾಡ್ತಾ ಭಗವಂತನ ಪ್ರೀತಿಯೇ ಉದ್ದೇಶ ಅಂದಿಟ್ಕೊಂಡು ತತ್ಕರ್ಮ ಹರಿತೋಷಂ ಯತ್ ಸಾತಿರ್ಯಯ ಕರ್ಮ ಕರ್ಮ ಅಂದ್ರೆ ಏನ್ರಿ ಹರಿಯನ್ನು ಯಾರು ಯಾವ ಕರ್ಮ ಮಾಡಿದ್ರೆ ಹರಿ ಪ್ರೀತಿ ಆಗತ್ತೋ ಅದು ಕರ್ಮ ಸಾ ವಿದ್ಯಾ ವಿದ್ಯೆ ಅಂದ್ರೆ ಏನ್ರಿ ತನ್ಮತಿರ್ಯಯ ಯಾವ ವಿದ್ಯೆಯನ್ನು ಸಂಪಾದನೆ ಮಾಡಿದಾಗ ಭಗವಂತನ ದರ್ಶನ ಆಗತ್ತೋ ಆ ಭಗವಂತನ ದರ್ಶನಕ್ಕೆ ಸಾಧನವಾದದ್ದು ನಿಜವಾದ ವಿದ್ಯ ನಿಜವಾದ ಶಾಸ್ತ್ರ ಕರ್ಮ ಅಂದ್ರೆ ಏನು ಕರ್ಮ ಅಂದ್ರೆ ಏನು ಹೆಂಡತಿ ಮಕ್ಕಳಿಗೆ ಇಂದ್ರಿಯಕ್ಕೆ ತೃಪ್ತಿ ಕೊಡುವಂತಹದ್ದು ಕರ್ಮ ಅಲ್ಲ ಹರಿಗೆ ಪ್ರೀತಿ ಕೊಡ್ತಕ್ಕಂತಹದ್ದು ಕರ್ಮ ಇದೇ ಕರ್ಮದ ಮರ್ಮ ಅಂತ ಹೇಳಿದ್ರು ಅದು ವರ್ಣಕ್ಕೆ ಆಶ್ರಮ ಅನುಷ್ಠಾನ ಮಾಡಬೇಕಿದ್ದು ಅಂತ ಸಾಮಾನ್ಯ ಹೇಳಿದರು ಆದ್ರೆ ಈ ಕರ್ಮ ಇದು ದೇವರ ಆರಾಧನೆ ಇದೆ ಆದ್ರಿಂದ ಇದು ದೇವರ ಆರಾಧನಾ ರೂಪದಲ್ಲಿ ನಡೆದಾಗ ಇದು ಯಜ್ಞವಾಗುತ್ತೆ ಇಂಥ ಯಜ್ಞಗಳು ದೇವರ ಪ್ರೀತಿಗೋಸ್ಕರ ಮಾಡ್ತಕ್ಕಂತಹ ಈ ಕರ್ಮ ಕಲಾಪಗಳು ಇದಕ್ಕೆ ಒಂದೊಂದು ರೀತಿಯಾದ ಇದು ಯಜ್ಞ ಅಂತ ಹೇಳ್ಬೋದು ಈ ಯಜ್ಞದಲ್ಲಿ ಅನೇಕ ಪ್ರಭೇದಗಳಿವೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಯಜ್ಞವನ್ನು ಮಾಡ್ತಾರೆ ಪ್ರತಿಯೊಬ್ಬರೂ ಕೂಡ ಅಯಜ್ಞಸ್ಯ ನಾಯಂ ಲೋಕ ಅಂತ ಹೇಳ್ತಾರೆ ಅಯಜ್ಞ ಯಜ್ಞ ಬಿಟ್ಟವನಿಗೆ ಈ ಲೋಕವೂ ಇಲ್ಲ ಪರಲೋಕವೂ ಇಲ್ಲ ಹಾಗಾದ್ರೆ ಯತಿಗಳು ಯಜ್ಞವನ್ನು ಮಾಡಬೇಕು ಮಾಡ್ತಕ್ಕಂಥ ಯಜ್ಞ ಬೇರೆ ಇದೆ ಅವ್ರ ಯತಿಗಳು ಹೋಮ ಅಗ್ನಿ ಸುಪ್ಪ ಸುರಿತಾ ಕುತ್ಕೊಳ್ಳೋದಲ್ಲ ಅರ್ಥ ತುಪ್ಪ ಸುರಿದ್ರೆ ಆಗೋದಿಲ್ಲ ಅಗ್ನಿಗುಂಡದ ತುಪ್ಪ ಸುರಿಯುವ ಕೆಲಸ ಅದು ಬೇರೆ ಅವರು ಜ್ಞಾನ ಸುರಿಬೇಕೇ ವಿನಃ ತುಪ್ಪ ಸುರಿಯುವುದು ಅದು ತುಪ್ಪ ಸುರಿಲಿಕ್ಕೆ ಬೇರೆ ಇದ್ದಾರೆ ಹಾಗಾಗಿ ಆದ್ರೆ ಯತಿಗಳಿಗೆ ಆ ಅಗ್ನಿಮುಖದಲ್ಲಿ ಯತ್ನ ಇದ್ರು ಕೂಡ ಭಗವಂತನೇ ಅವರಿಗೆ ಅಗ್ನಿ ಅಲ್ಲಿ ಅವರು ಜ್ಞಾನಾಹುತಿಯನ್ನು ಕೊಟ್ಟು ಭಗವಂತನನ್ನ ಸಂತೃಪ್ತಿ ಕೊಡಿಸ್ಬೇಕು ಅದಕ್ಕೆ ಎಷ್ಟು ಚೆನ್ನಾಗಿ ಭಗವಂತ ಹೇಳ್ತಾನೆ ಆ ದಾಸು ಓಡಾಡಿದ್ದೆಲ್ಲ ದೇವರಿಗೆ ಪ್ರದಕ್ಷಿಣೆ ಏನು ಮಾತಾಡ್ದು ಹುಚ್ಚುಚ್ಚಾಗಿ ಮಾತಾಡ್ತಾರೆ ದಾಸುರು ಅಂತ ಅನಿಸ್ತದೆ ಏನರೇ ನಮಗೂ ಹುಚ್ಚುತನ ಅಂತ ಕಾಣುತ್ತೆ ನನಗೆ ಅರ್ಥ ಆಗೋಲ್ಲ ಆದ್ರಿಂದ ಓಡಾಡಿದ್ದೆಲ್ಲ ದೇವರ ಪ್ರದಕ್ಷಿಣೆ ಹ ಏನಂದ್ರೆ ಓಡಾಡಿದ್ದೆಲ್ಲ ಓಡಾಡುವಾಗ ದೇವರ ಅನುಸಂಧಾನ ಇದ್ರೆ ಅದು ದೇವರ ಪೂಜೆ ಆಗುತ್ತೆ ಇದು ದೇವರಿಗೆ ಸುತ್ತ ಬಂದಾಗಲೂ ಕೂಡ ಮನೇದೇ ಆಲೋಚನೆ ಬಂದರೆ ಅದು ಪ್ರದಕ್ಷಿಣೆ ಅದು ಅಪ್ರದಕ್ಷಿಣೆ ಅಂತ ಅಂತ ದೇವರು ಪೂಜೆ ಮಾಡುವಾಗಲೂ ಕೂಡ ದೇವರ ಅನುಸಂಧಾನ ಬರಲಿಲ್ಲ ಅಂದರೆ ಅದನ್ನು ದೇವರ ದೇವರ ಪೂಜೆ ಅಂತ ಹೇಳಲಿಕ್ಕಾಗಲ್ಲ ಅದನ್ನು ದೇವರು ಪೂಜೆ ಅಂತ ಅನ್ನಿಸೋದಿಲ್ಲ ಲೋಕದಲ್ಲಿ ಶಾಸ್ತ್ರೀಯವಾಗಿ ಮೇಲ್ನೋಟಕ್ಕೆ ಹೋದ್ರೆ ಆದ್ರೆ ದೇವರ ಅನುಸಂಧಾನ ಮಾಡ್ತಾ ಕೂತ್ಕೊಂಡ್ರೆ ಅದು ಯಜ್ಞ ಆಗತ್ತೆ ಅದಕ್ಕೆ ದೈವಮೇ ವಾಪರೇ ಯಜ್ಞ ಯೋಗಿನ ಪರ್ಯುಪಾಸತೆ ನೋಡಿ ಯಾವ್ಯಾವ ರೀತಿಯಲ್ಲಿ ಯಜ್ಞ ಮಾಡ್ತಾರೆ ಆ ಭಗವಂತನ ಪೂಜಾರೂಪವಾದ ಯಜ್ಞದ ವಿಶ್ವರೂಪವನ್ನೇ ಭಗವಂತ ಎಳೆ ಎಳೆ ಎಳೆ ಎಳೆಯಾಗಿ ಹೇಳ್ತಾ ಇದ್ದಾರೆ ದೈವಂ ಯಾರ್ರೀ ದೈವ ನಮ್ಮ ದೇವರು ದೇವ ಅಲ್ಲ ಮತ್ತೇನು ದೈವ ದೇವ್ವನೋ ಅಲ್ಲ ದೇವನೂ ಅಲ್ಲ ದೈವ ಏನ್ರಿ ದೈವ ದೇವನಿಗೂ ದೈವನಿಗೂ ವ್ಯತ್ಯಾಸ ಇಲ್ವಾ ಉಂಟು ಏನು ವ್ಯತ್ಯಾಸ ಸತ್ಯಂ ಸತ್ಯಂ ಪುನಃ ಸತ್ಯಂ ಉದೃತ್ಯ ಭುಜ ಮುಚ್ಚತೆ ವೇದ ಶಾಸ್ತ್ರ ಪರಂ ನಾಸ್ತಿ ನೈವಂ ಕೇಶವಾತ್ ಪರಂ ಕೇಶವನಿಗಿಂತ ಭಿನ್ನವಾದ ದೈವ ಇಲ್ಲ ಅಂತ ಹೇಳ್ತಾರೆ ಕೇಶವನಿಗಿಂತ ಭಿನ್ನವಾದ ದೇವ ಇದೆ ದೇವತೆಗಳಿದ್ದಾರೆ ದೈವ ಮಾತ್ರ ಇಲ್ಲ ಯಾರ್ರೀ ದೈವ ದೈವಂ ವಿಷ್ಣು ಸುದಿಷ್ಟ ಪ್ರಭುತ್ವ ಎಲ್ಲವುದಕ್ಕೂ ಯಾವುದು ಸ್ವಾಮಿ ಅನಿಸ್ತದೋ ಅದು ದೈವ ಅಂತ ಕರಿಬೇಕು ಅಥವಾ ದೇವೇಶು ಅಧಿಕೋ ಯಥ ದೇವತೆಗಳಲ್ಲಿ ಯಾರು ಅಧಿಕವೋ ಅದನ್ನು ದೈವ ಅಂತ ಕರಿಬೇಕು ದೇವತೆಗಳಲ್ಲಿ ಶ್ರೇಷ್ಠವಾದದ್ದನ್ನು ದೈವ ಅಂತ ಕರೀತಾರೆ ಅಥವಾ ಎಲ್ಲವುದಕ್ಕೂ ಸ್ವಾಮಿ ಆದದ್ದನ್ನು ದೈವಂತ ಕರೀತಾರೆ ಏ ಅರಿ ಯಾರು ದೈವ ಪರಮಾತ್ಮೆ ಸರ್ವೇಶ್ವರೋ ಹರಿರತಿ ಪ್ರತಿಪಾದಂತಂ ಆನಂದ ತೀರ್ಥಂ ಅನಿವರಿಯ ಅನ್ನಮಾಮಿ ದೈವಂ ವಿಷ್ಣು ಸನಾತನಃ ದೈವಂ ದೈವ ಅಂದರೆ ಆ ವಿಷ್ಣು ಕರೀತಾರೆ ಈ ಅರ್ಥದಲ್ಲಿ ಆ ವಿಷ್ಣುವನ್ನೇ ದೈವಮೇಮ ಅಂದರೆ ದೈವಮೇಮ ಅಂದರೆ ಸರ್ವೋತ್ತಮನಾದ ಭಗವಂತನನ್ನೇ ಬೇರೆಯವರನ್ನಲ್ಲ ಏನು ಮಾಡ್ತಾರೆ ಅಂದರೆ ಉಪಾಸತೆ ಯಜ್ಞ ಉಪಾಸತೆ ಯೋಗಿಗಳು ಅಂದರೆ ಯತಿಗಳು ಸನ್ಯಾಸಿಗಳು ಅವರನ್ನು ಅವರು ಹೇಗೆ ಏನು ಯಜ್ಞ ಮಾಡ್ತಾನಂದರೆ ದೈವಮೇವ ದೈವಂ ದೈವಮೇವ ಯಜ್ಞ ಯಥಾ ಸ್ಯಾತ್ ತ ಉಪಾಸತೆ ಪರಮಾತ್ಮನನ್ನು ಉಪಾಸನೆ ಮಾಡ್ತಾರೆ ಯಜ್ಞ ರೂಪದಲ್ಲಿ ಹಾಗಾದರೆ ಅವರಿಗೆ ಯತಿಗಳಿಗೆ ಸರ್ವೋತ್ತಮನಾದ ನಾರಾಯಣನನ್ನು ಉಪಾಸನೆ ಮಾಡುವುದೇ ಯಜ್ಞ ದೈವಮೇವ ಏನು ಮಾಡ್ತಾ ಇದೆ ಅದು ಭಿನ್ನಕ್ರಮ ದೈವಮೇವ ವಿಷ್ಣುವನ್ನೇ ಯತಿಗಳು ಉಪಾಸನೆ ಮಾಡ್ತಾ ಇದ್ದಾರೆ ಕ್ರಿಯಾವಿಶೇಷಣ ಯಜ್ಞಪದ ಮತ್ತು ಉಪಾಸನಾ ರೂಪ ಕ್ರಿಯಾವಿಶೇಷ ದೈವಮೇವ ದೈವಂ ಯಜ್ಞಮೇವ ಉಪಾಸತೆ ಅಂದರೆ ಯಜ್ಞರೂಪದಲ್ಲಿ ಭಗವಂತ ಇದು ಮಾಡ್ತಾರೆ ಉಪಾಸನೆ ಮಾಡ್ತಾರೆ ಹಾಗೆ ಕೆಲವರಿಗೆ ಸರ್ವೋತ್ತಮನಾದ ಭಗವಂತನ ಉಪಾಸನೆ ಯತಿಗಳು ಯಜ್ಞರೂಪದಲ್ಲಿ ಮಾಡ್ತಾರೆ ಹಾಗಾದರೆ ಅವರಿಗೆ ಅಗ್ನಿ ಇಲ್ಲ ಯಜ್ಞ ಇಲ್ಲ ಅಂದರೆ ಅವರಿಗೆ ದೇವರ ಧ್ಯಾನವೇ ಯಜ್ಞ ಅದಕ್ಕಿಂತ ಮಿಗಿಲಾದ ಯಜ್ಞ ಯತಿಗಳಿಗೆ ಇರುವುದಿಲ್ಲ ಸರಿ ಹಾಗಾಗಿ ಅವರು ಪರಮಾತ್ಮನನ್ನ ಯಜ್ಞ ಹೇಗೋ ಅದರಂತೆ ಭಗವಂತನು ಉಪಾಸನೆ ಮಾಡ್ತಾರೆ ಯಜ್ಞಪದಂ ಅಥವಾ ಉಪಾಸನಾ ಕ್ರಿಯಾವಿಶೇಷಣ ಉಪಾಸನಾ ಹೇಗೆ ಮಾಡ್ತಾರೆ ಯಜ್ಞಮೇವ ಉಪಾಸತೆ ಯಜ್ಞರೂಪದಲ್ಲೇನೇ ಭಗವಂತನನ್ನು ಉಪಾಸನ ಮಾಡ್ತಾರೆ ಯಜ್ಞ ದೈವವೇವ ಅದು ಸರ್ವೋತ್ತಮನಾದ ಭಗವಂತನನ್ನೇ ಬೇರೆ ಯಾರನ್ನಲ್ಲ ಯಜ್ಞವೇವ ದೈವಮೇವ ಸರ್ವೋತ್ತಮನಾದ ಭಗವಂತನನ್ನೇ ಯಜ್ಞವೇವ ಯಜ್ಞರೂಪದಲ್ಲೇನೇ ಉಪಾಸತೆ ಅವರಿಗೆ ಬೇರೆ ಉಪಾಸನೆಯಿಲ್ಲ ಯಜ್ಞರೂಪದಲ್ಲೇ ಮಾಡ್ತಾರೆ ಅದನ್ನು ಸರಿ ಅದು ಯೋಗಿಗಳು ಇನ್ನು ಅವರು ಯಾಕೆಂದರೆ ಯೋಗಿಗಳು ಚಿತ್ತ ವೃತ್ತಿ ನಿರೋಧವನ್ನು ಪಡೆದವರು ಅವರು ಎಚ್ಚರಿಕೆ ಮತ್ತೆ ಬೇರೆ ಕೆಲಸ ಇಲ್ಲ ಗೃಹ ಕೆಲಸ ಇಲ್ಲದ್ರಿಂದಾಗಿ ಚಿತ್ತವೃತ್ತಿ ನಿರೋಧವನ್ನು ಪಡೆದು ಉಪಾಸನೆ ಮಾಡುವುದು ಹಾ ಸರಿ ಕೆಲವರು ಹಾಗೆ ಮಾಡ್ತಾರೆ ಇನ್ ಕೆಲವರು ಬ್ರಹ್ಮಾಗ್ನ ಅಪರೇ ಯಜ್ಞ ಯಜ್ಞೇನೈವ ಉಪದಿಸ್ಪತಿ ಹ ಇದು ಅವರಿಗೆ ಉಪಾಸನ ಆಯ್ತಾ ಇನ್ ಕೆಲವರು ಹಾಗಾದರೆ ಯಜ್ಞ ಹೀ ನನಗೆ ಲೋಕ ಇಲ್ಲ ಈ ಲೋಕ ಇಲ್ಲ ಪರಲೋಕ ಇಲ್ಲ ಹಾಗೆ ಯತ್ಯಾಶ್ರಮ ಯಾರು ಮಾಡುವ ಹಾಗಿಲ್ಲ ಯತ್ಯಾಶ್ರಮದಲ್ಲಿ ಯಜ್ಞ ಇರಲ್ಲ ಯಜ್ಞ ಇಲ್ಲದೇ ಅವರು ಏನಿಲ್ಲ ಏನಿಲ್ಲ ಅಂತ ಹೇಳಿದ್ದಾರೆ ಈ ಲೋಕ ಇಲ್ಲ ನಾಯನ್ ಲೋಕೋ ಶಕ್ತಿ ಬರಹ ಈ ಲೋಕ ಇಲ್ಲ ಪರಲೋಕ ಇಲ್ಲ ಹಾಗರೆ ಯತಿಗಳು ಯಾರು ಯತಿಯಾಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಯತಿ ಆದರೆ ಯಜ್ಞ ಬಿಟ್ಟು ಕುತ್ಕೊಳ್ಬೇಕಾಗತ್ತೆ ಯಜ್ಞ ಇಲ್ಲದೆ ಅವನಿಗೆ ಏನಿಲ್ಲ ಲೋಕ ಇಲ್ಲ ಹಾಗಾಗಿ ಎಲ್ಲರೂ ಯಥಾಶ್ರಮ ಎಲ್ಲ ಬಿಟ್ಟು ಕೂತ್ಕೊಳ್ಬೇಕಾಗತ್ತೆ ಎಂಬ ಭಯ ಬೇಡ ಯಾಕೆ ಅವರಿಗೂ ಭಗವದೂಪಾಸ ರೂಪಾದ ಯಜ್ಞ ಇದೆ ಅಂತ ಭಗವಂತ ಹೇಳ್ತಾ ಇದ್ದಾನೆ ಇನ್ನು ಕೆಲವರು ಇನ್ನೊಂದು ಅರ್ಥ ಹೇಳ್ತಾರೆ ಇಲ್ಲಿ ದೈವಂ ಯಜ್ಞಂ ಅಂತ ಭಗವಂತ ಯಜ್ಞ ರೂಪ ಯಜ್ಞರೂಪವಾದ ಭಗವಂತನನ್ನೇ ಯೋಗಿಗಳು ಯಜ್ಞತ್ವೇನು ಉಪಾಸ ಅಂದ್ರೆ ಯಜ್ಞರೂಪದಲ್ಲಿ ಉಪಾಸನ ಮಾಡ್ತಾರೆ ಯಜ್ಞನಾಮಕ ಭಗವಂತನಲ್ಲ ಏನಿದು ಭಗವಂತ ಅವನು ಯಜ್ಞ ಅಂತಲ್ಲಿ ಭಗವಂತ ಆ ಯಜ್ಞ ಹೇಗೆ ಅಂದರೆ ಅವನು ಸ್ವರೂಪಾನಂದ ರೂಪವಾದ ಹವಿಸ್ಸನ್ನು ಸ್ವೀಕಾರ ಮಾಡ್ತಾನೆ ಆದ್ದರಿಂದಾಗಿ ಅಗ್ನಿ ಹವಿಸ್ಸನ್ನು ಭೋಜನ ಮಾಡುವಂತೆ ನಿಜವಾಗಿ ಅವರಿಗೆ ಯತಿಗಳಿಗೆ ಬೇರೆ ಅಗ್ನಿ ಇಲ್ಲ ಭಗವಂತನೇ ಅಗ್ನಿ ಆ ಭಗವದನ್ ಭಗವದಗ್ನಿಯಲ್ಲೇ ಅವರು ಆ ಉಪಾಸನೆ ಮಾಡ್ತಾರೆ ಅವರಿಗೆ ಅಗ್ನಿ ಬೇರೆ ಯಾವುದೂ ಇಲ್ಲ ಭಗವಂತನೇ ಅಗ್ನಿ ದೇವರು ಯಾಕೆ ಅಗ್ನಿ ಅಂದರೆ ಅವನು ಹವಿಸ್ಸನ್ನು ಯಾವುದು ತಗೊಂಡು ಭೋಜನ ಮಾಡುತ್ತೋ ಅದು ಅಗ್ನಿಭುಕ್ ಅಲ್ಲ ಹವಿರ್ಭುಕ ಅಗ್ನಿ ಈ ಭಗವಂತನು ತನ್ನ ಸ್ವರೂಪಾನಂದ ಅವಿಸ ಭೋಜನ ಮಾಡ್ತಾ ಇರ್ತಾನೆ ಹಾಗಾಗಿ ಅವನು ಅಗ್ನಿ ಹಾಗಾಗಿ ಆ ಅವನು ಬ್ರಹ್ಮಾಗ್ನೌ ಹಾಗಾಗಿ ಅವನನ್ನು ಭಗವಂತನನ್ನು ಅಗ್ನಿ ಅಂತ ಕರಿಬೋದು ಬ್ರಹ್ಮಾಗ್ನೌ ಅಪರೇ ಯಜ್ಞಂ ಯಜ್ಞೇನೈವ ಉಪಜಿಪತಿ ಅಂತ ಹೇಳ್ತಾರೆ ಅರ್ಥ ಪರಮಾತ್ಮ ರೂಪವಾದ ಅಗ್ನಿಯಲ್ಲಿ ಅಗ್ನಿಹೋತ್ರಾದಿ ಯಜ್ಞದಿಂದ ಯಜ್ಞನಾಮಕ ಪರಮಾತ್ಮನನ್ನ ಹೋಮ ಮಾಡ್ತಾರೆ ಅವನನ್ನು ಕುರಿತು ಹೋಮ ಮಾಡ್ತಾನೆ ಅಂದರೆ ಅಗ್ನಿಹೋತ್ರಾದಿ ಯಜ್ಞ ಕರ್ಮದಿಂದ ಯಜ್ಞನಾಮಕ ಭಗವಂತನನ್ನ ಬ್ರಹ್ಮ ಎಂಬ ಅಗ್ನಿಯಲ್ಲಿ ಆಹುತಿ ಕೊಡ್ತಾರೆ ಅಂದ್ರೆ ಅರ್ಥ ಏನಾಯಿತು ಅಂದ್ರ ಅರ್ಥ ಏನು ಪರಮಾತ್ಮನಿಂದ ಅಂತ ಹೇಳಿದ್ರಿಂದಾಗಿ ಯಜ್ಞ ಏನಂದ್ರೆ ಎರಡು ಅರ್ಥ ಯಜ್ಞ ಅಗ್ನಿಹೋತ್ರಾದಿ ಯಜ್ಞಕರ್ಮದಿಂದ ಯಜ್ಞನಾಮಕ ಪರಮಾತ್ಮನನ್ನ ಬ್ರಹ್ಮ ರೂಪವಾದ ಅಗ್ನಿಯಲ್ಲಿ ಹೋಮ ಮಾಡ್ತಾರೆ ಆಹುತಿ ಕೊಡ್ತಾರೆ ಅಂದರೆ ಎರಡರ್ಥ ಅಗ್ನಿಹೋತ್ರಾದಿ ಕರ್ಮದಿಂದ ಯಜ್ಞನಾಮಕ ಪರಮಾತ್ಮನ ಆರಾಧನೆ ಮಾಡ್ತಾರೆ ಆದರೆ ಯಾರಿಂದ ಯಜ್ಞೇನೈವ ಯಜ್ಞನಾಮಕ ಪರಮಾತ್ಮ ನಿಮಿತ್ತದಿಂದಲೇ ಅರ್ಪಣೆ ಮಾಡ್ತಾರೆ ಅಂದ್ರೆ ಅರ್ಥ ಏನಾಯಿತು ಅವರು ಮಾಡ್ತಕ್ಕಂತಹ ಏನೇನು ಸರ್ವಂ ಯಜ್ಞನಾಮಕ ವಿಷ್ಣುವಧೀನ ಜ್ಞಾತ್ವ ನಾನು ಮಾಡುವುದಲ್ಲ ಈಗ ನಾನೇನು ದೇವರಿಗೆ ಆಹುತಿ ಕೊಡ್ತಾ ಇದ್ದೇನೆ ಇದು ದೇವರೇ ಕೊಡ್ತಾ ಇದ್ದಾನೆ ಅವನಿಗೆ ಆಹುತಿಯನ್ನು ಅವನೇ ಕೊಡ್ತಾನೆ ನಾನು ಕೊಡುವುದಲ್ಲ ಅವನೇ ಕೊಟ್ಟದ್ದು ಯಜ್ಞನಾಮಕ ಪರಮಾತ್ಮನಿಂದ ಮಾಡ್ತಾನೆ ಅಂದರೆ ಯಜ್ಞನಾಮಕ ಪರಮಾತ್ಮನೇ ಮಾಡ್ತಾ ಇದ್ದಾನೆ ಎಂಬ ಅನುಸಂಧಾನ ಅವನಿಗಿರುತ್ತೆ ಹೀಗೆ ಅಭಿಪ್ರಾಯ ಹೇಳ್ತಾರೆ ಹಾಗಾಗಿ ಎರಡು ಮುಖದ ಉಪಾಸನೆ ಆಯ್ತೀಗ ಯತಿಗಳು ಯಜ್ಞರೂಪದಲ್ಲಿ ಭಗವಂತನನ್ನ ಉಪಾಸನೆ ಮಾಡುವೊಂದು ಇನ್ನೊಂದು ಗೃಹಸ್ಥರಾಗಿದ್ದರೂ ಕೂಡ ಬ್ರಹ್ಮ ರೂಪ ಅಗ್ನಿ ಅಲ್ಲಿ ಅಗ್ನಿಹೋತ್ರಾದಿ ಯಜ್ಞದಿಂದ ಯಜ್ಞನಾಮಕ ಪರಮಾತ್ಮನನ್ನು ಯಜ್ಞನ ನಿಮಿತ್ತದಿಂದಲೇ ಅದೇ ಪರಮಾತ್ಮ ನಿಮಿತ್ತದಿಂದಲೇ ಇಲ್ಲಿ ಹೋಮ ನಡೀತಾ ಇದೆ ಅವನೇ ಹೋಮಕ್ರಿಯೆಯನ್ನು ಮಾಡ್ತಾ ಇದ್ದಾನೆ ನಾನು ಈ ಹೋಮ ಮಾಡೋವನಲ್ಲ ಎಂಬ ಅನುಸಂಧಾನದಿಂದ ಮಾಡ್ತಾ ಇದ್ದಾರಂತೆ ಇನ್ನು ಕೆಲವರು ಏನ್ಮಾಡ್ತಾರೆ ಅಂದರೆ ಅಂದರೆ ಇಲ್ಲೆಲ್ಲ ಕಡೆ ಇಲ್ಲಿ ಪ್ರಕ್ರಿಯೆಯಲ್ಲಿ ಭಗವಂತನ ಸ್ವಾಮಿತ್ವ ಭಗವತ್ ಕರ್ತೃತ್ವ ಭಗವದ್ ಅವಿರ್ಭೋಕ್ತೃತ್ವ ಎಲ್ಲ ಒಳ್ಳೆ ಒಳ್ಳೆ ಅನುಸಂಧಾನ ಬಂದರೆ ಆ ಕ್ರಿಯೆ ಇವತ್ತು ಯಜ್ಞ ಆಗಿಬಿಡುತ್ತೆ ಆ ಅನುಸಂಧಾನ ಇಲ್ಲ ಅಂದರೆ ಅದು ಪೂಜೆಯೂ ಕೂಡ ಯಜ್ಞ ಆಗೋಲ್ಲ ಅನುಸಂಧಾನ ಇದ್ರೆ ಎಲ್ಲದೂ ಆಗುತ್ತೆ ಪೂಜೆ ಆಗುತ್ತೆ ನೋಡಿ ಇನ್ನೊಬ್ಬರು ಹೇಳ್ತಾರೆ ಶ್ರೋತ್ರಾದೀನಿ ಇಂದ್ರಿಯ ನೆನ್ನೆ ಸಂಯಮ ಅಗ್ನಿ ಚದುಪತಿ ಕೆಲವ್ರು ಏನು ಮಾಡ್ತಾರೆ ಗೊತ್ತುಂಟ ಇಂದ್ರಿಯ ಉಂಟು ಆ ಇಂದ್ರಿಯ ಅದು ಕಿವ್ ಕಿವಿ ಕಣ್ಣಾಗ್ಬೋದು ಅಥವಾ ತೊಗಿಂದ್ರಿ ಆಗ್ಬೋದು ರಸನೇಂದ್ರಿಯಾಗಬಹುದು ಚುರೇಂದ್ರಿಯಾಗ್ಬೋದು ಘ್ರಾಣೇಂದ್ರಿಯಾಗ್ಬೋದು ಎಲ್ಲ ಇಂದ್ರಿಯಗಳು ಏನಿದೆ ಅದನ್ನು ಸಂಯಮ ಎಂಬ ಅಗ್ನಿಯಲ್ಲಿ ಹೋಮ ಮಾಡ್ತಾರೆ ಏನಂತ ಕೆಲವು ಇಂದ್ರಿಯವನ್ನೇ ಹೋಮ ಮಾಡಿದ್ದಾರೆ ವನ್ನೇ ಹೋಮ ಮಾಡುದು ಎಲ್ಲಿ ಸಂಯಮ ಎಂಬ ಅಗ್ನಿಯಲ್ಲಿ ಮಾಡ್ತಾರೆ ಅಂದ್ರೆ ಒಟ್ಟಿಗೆ ಟೋಟಲ್ ಅರ್ಥ ಏನಂದ್ರೆ ಇಂದ್ರಿಯವನ್ನ ನಿಗ್ರಹ ಮಾಡ್ತಾರೆ ಇಂದ್ರಿಯವನ್ನು ನಿಮನ ಮಾಡ್ತಾರೆ ಅದನ್ನು ಯಜ್ಞ ರೂಪದಲ್ಲಿ ಮಾಡ್ತಾರೆ ಇಂದ್ರಿಯ ನಿಗ್ರಹ ಮಾಡುದು ಒಂದು ಭಗವಂತನ ಪೂಜೆ ಎಂಬ ಭಾವನೆ ಅವರಿಗಿರುತ್ತೆ ಅಂತ ಅರ್ಥ ಪ್ರತ್ಯಾಹಾರ ದಿನ ಸರ್ವ ಯಜ್ಞಾಕ್ಯ ಅತಿಯ ದೀನಂ ನಗತನ್ಮತ್ವ ಅಂದ್ರೆ ಪ್ರತ್ಯಾಹಾರಾದಿಗಳನ್ನು ಮಾಡಿ ಇಂದ್ರಿಯ ಸೈನಿಯನ್ನು ಮಾಡಬೇಕು ಆ ಮಾಡುವ ಸಂದರ್ಭದಲ್ಲಿ ಎಲ್ಲವು ಯಜ್ಞನಾಮಕ ಪರಮಾತ್ಮನ ಅಧೀನ ಎಂಬ ಭಾವನೆ ಮಾಡ್ತಾರೆ ಇದು ಬ್ರಹ್ಮಾರ್ಪಣ ರೂಪ ಅಂತ ಇಟ್ಕೊಳ್ಬೇಕು ಹೀಗೆ ಕೆಲವರು ಮಾಡ್ತಕ್ಕಂಥದ್ದು ಇಂದು ಕೆಲವರು ಏನು ಮಾಡ್ತಾರೆ ಶಬ್ದಾದಿ ನೋಡಿ ಇಂದ್ರಿಯವನ್ನೆಲ್ಲ ಹೋಮ ಮಾಡಿಬಿಡ್ತಾರೆ ಸಂಯಮ ಎಂಬ ಅಗ್ನಿಯಲ್ಲಿ ಅಂದರೆ ಈ ಇಂದ್ರಿಯ ಸಂಯಿಂದ ಒಂದು ದೇವರ ಪೂಜೆ ಅದಕ್ಕೋಸ್ಕರ ಅದಕ್ಕೆ ಉಪಾಯ ಯಾವುದು ಪ್ರತ್ಯಾಹಾರ ಪ್ರಾಣಾಯಾಮ ಇತ್ಯಾದಿಗಳು ಮಾಡ್ತಾ ಇದ್ರೆ ಇಂದ್ರಿಯದಲ್ಲಿ ಸಂಯಮ ಉಂಟಾಗುತ್ತೆ ಈ ಇಂದ್ರಿಯ ನಿಗ್ರಹವೂ ನಿಯಮನವೂ ಕೂಡ ಇದು ಹರಿಯ ಪೂಜೆ ಎಂಬ ಭಾವನೆಯಿಂದ ಮಾಡ್ತಾರೆ ಆದರೂ ಮಾಡುವಾಗ ಇದೆಲ್ಲವೂ ಹರಿಯ ದೀನ ಎಂಬ ತಿಳುವಳಿಕೆ ಅವರಿಗಿರುತ್ತೆ ಇನ್ನು ಕೆಲವರು ಅವ್ರು ಏನು ಮಾಡ್ತಾರೆ ಗೊತ್ತಂತ ಶಬ್ದಾದೀನಿ ವಿಷಯ ನನ್ನೇ ಇಂದ್ರಿಯಾಗ್ನಿಶ್ಪತಿ ಇಂದ್ರಿಯ ಎಂಬಂತಹ ಹೋಮ ಕುಂಡದಲ್ಲಿ ಶಬ್ದಾದಿ ವಿಷಯಗಳನ್ನು ಏನ್ಮಾಡ್ತಾರೆ ಹೋಮ ಮಾಡ್ತಾರೆ ಏನಿದೋ ಅಂದ್ರೆ ಅರ್ಥ ಏನು ಹೇಳಿ ಶಬ್ದಾದಿಗಳನ್ನು ಇಂದ್ರಿಯ ಮೂಲಕ ಕಿಳ್ಕೊಂಡ್ರೂ ಸನುಭವಿಸುವ ಇದು ಬಹಳ ಅಪಾಯ ಏನು ಶಬ್ದ ಕೇಳಿದರೆ ಅದು ಯಜ್ಞ ಕಿವಿಯಿಂದ ಶಬ್ದ ಕೇಳಿದೆಯಾ ಕಿವಿ ಎಂಬ ಶ್ರೋತ್ರ ಎಂದ್ರೆ ಎಂಬ ಅಗ್ನಿಯಲ್ಲಿ ಶಬ್ದ ರೂಪವಾದ ಆಹುತಿಯನ್ನು ಕೊಟ್ಟಿ ಅದು ಯಜ್ಞ ಕಣ್ಣಿನಿಂದ ರೂಪ ನೋಡಿದೆಯಾ ಕಣ್ಣೆಂಬಂತಹ ಅಗ್ನಿಯಲ್ಲಿ ರೂಪ ಎಂಬ ಹವಿಸ್ಸನ್ನು ಹಾಕಿದೆ ಗ್ರಾಣೇಂದ್ರಿಯದಲ್ಲಿ ಯಾವುದು ಪರಿಮಳ ಎಂಬ ಒಂದು ಹವಿಸ್ತನ್ನು ಹಾಕಿದೆ ಅಂತೂ ಇಂತೂ ಇಂದ್ರಿಯದಲ್ಲಿ ತತ್ತದಿಂದ್ರಿಯದಲ್ಲಿ ತತ್ತದಿಂದ್ರಿಯಕ್ಕೆ ಸಂಬಂಧಪಟ್ಟ ವಿಷಯದ ಭೋಜನ ಇದನ್ನ ಹೋಮ ರೂಪದಲ್ಲಿ ಮಾಡಿಬಿಡ್ತಾನ್ರೀ ಇದು ಒಂದು ಆ ಪೂಜೆ ಅಂತ ತಿಳ್ಕೊಳ್ತಾನೆ ಇದು ಹೇಗಿರಿ ಸ್ವಲ್ಪ ನಮಗೆ ಅರ್ಥವೇ ಆಗೋಲ್ಲ ಇದು ಮತ್ತೆಲ್ಲ ಅಜ್ಜನ ಆಗೋದು ಇದೊಂದು ಬಹಳ ಕಷ್ಟ ಇಂದ್ರಿಯ ಸಂಯಮ ಬೇಕಾದರೆ ಬೇಕು ಇಂದ್ರಿಯ ಸಂಯಮನ ಮಾಡಿಕೊಂಡ್ರೆ ದೇವರ ಪ್ರತ್ಯಕ್ಷ ಆಗತ್ತೆ ಇಂದ್ರಿಯ ಜಯ ಬೇಕು ಅದೆಲ್ಲ ಸಂಯ ಆದರೆ ಇದು ಮಾತ್ರ ಬಹಳ ಕಷ್ಟ ಆಯಿತು ನಮ್ಮ ಏ ರೂಪವನ್ನು ಕೇಳಿದಾಗಲು ಅಲ್ಲ ರೂಪವನ್ನು ನೋಡಿದಾಗ ಏದೊಂದು ಯಜ್ಞ ರೂಪ ನೋಡೋದು ಯಜ್ಞ ಶಬ್ದ ಕೇಳಿದಂತ ಇದೆಲ್ಲ ಯಜ್ಞ ಆಗುದು ಹೇಗೆ ಅಂತ ಸ್ವಲ್ಪ ತಲೆ ವಿಷಯ ಆಗತ್ತೆ ಹ್ಯಾ ಯಜ್ಞ ಆಗತ್ತೆ ತಲೆ ವಿಷಯ ವಿಚಾರ ಅಂದ್ರೆ ಇಲ್ಲಿಯೂ ಕೂಡ ದೇವರ ಅನುಸಂಧಾನದಿಂದ ಮಾಡಿದರೆ ಯಜ್ಞ ಆಗತ್ತೆ ಶಬ್ದ ಕೇಳಿದೆ ಅಲ್ವಾ ಕೇಳಬಾರ್ದಂತೂ ಚಾಡಿ ಅಂತ ಇರುತ್ತೆ ಆದರೂ ಚಾಡಿ ಕೇಳುತ್ತೆ ಅಯ್ಯೋ ದೇವರ ದೀನಯ್ಯೋ ಏನ್ರಿ ಅತ್ತೈದಿಂದ ಏನೋ ಗಲಾಟೆ ಆಗ್ತಾ ಇರ್ತೀವಿ ಇತ್ತಿಂದ ಪ್ರವಚನ ಆಗ್ತಾ ಇರ್ತಾರೆ ಗಲಾಟೆ ಆದ ಶಬ್ದ ಕಡೆಗೆ ಹೋಗುತ್ತೆ ನಮ್ಗೆ ಇದು ಭಾಗವತ ಪ್ರವಚನ ಭಗವದ್ಗೀತಾ ಪ್ರವಚನ ಬಗ್ಗೆ ಹೆಚ್ಚು ಗಮನ ಇರುವುದಿಲ್ಲ ಕಿವಿ ಅದನ್ನೇ ಕೇಳತ್ತೆ ಇದು ಯಾಕಿದು ಇದು ದೇವರ ಅಧೀನದಲ್ಲಿ ನನ್ನ ಈ ಶಿವಿಯು ದೇವರೇ ಕ್ರಿಯೇಟ್ ಮಾಡಿರತಕ್ಕಂಥ ಜಗಳ ಎಂಬ ಶಬ್ದದಲ್ಲಿ ನಾನು ವಿಶೀಕರಿಸ್ತಾ ಇದೆ ಅಂತ ಅನುಸಂಧಾನ ಮಾಡಿದ್ರೆ ಇಲ್ಲೋ ಅದು ದೇವರ ಪೂಜೆ ಆಯ್ತು ನೋಡಿ ದೇವರನುಸಂಧಾನ ಗೊತ್ತ ಇಲ್ಲೋ ನಿಮಗೆ ದೇವರೇ ಇಂದ್ರಿಯವನ್ನು ವಿಷಯದ ಕಡೆಗೆ ಹರಸಿ ನನ್ನಿಂದ ಈ ವಿಷಯ ಭೋಜನ ಮಾಡಿಸ್ತಾ ಇದ್ದಾನೆ ನಮ್ಮ ಅನುಸಂಧಾನ ಮಾಡಿದರೆ ಮುಗೀತು ಬಂತು ದೇವರ ಅನುಸಂಧಾನ ಮತ್ತು ಮುಗಿತದು ಪೂಜೆಗೆ ಅದು ಯಜ್ಞ ಆಗುತ್ತೆ ನನ್ನ ಅಭಿಪ್ರಾಯ ಏನಂತ ಹೇಳಿದ್ರೆ ಇದು ಒಂದು ಅರ್ಥ ಹೇಳ್ಬೋದು ಶಬ್ದ ಕೇಳಿದರೂ ರೂಪ ಕಂಡ್ರು ಇದು ದೇವರ ಪೂಜೆ ಹೇಗೆ ಇಲ್ಲಿ ಯಜ್ಞ ಹೇಗೆ ಕೆಲವರು ಹಾಗೆ ಮಾಡ್ತಾರೆ ಅದು ಈ ಅಭಿಪ್ರಾಯವಿದೆ ದೇವರು ಇಂದ್ರಿಯ ಘಟಕೆಯಲ್ಲಿ ಅಂತ ಇಂದ್ರಿಯನ್ನು ಪ್ರೇರಣ ಮಾಡ್ತಾ ನನಗೆ ವಿಷಯ ಭೋಜನವನ್ನು ಮಾಡಿಸ್ತಾ ಇದ್ದಾನೆ ಅವನಧೀನವಾದ ವಿಷಯ ಅವನಧೀನವಾದಂತಹ ಇಂದ್ರಿಯದಿಂದ ಭೋಜನವನ್ನು ನನಗೆ ಮಾಡಿಸ್ತಾ ಇದ್ದಾನೆ ಎಂಬ ಅನುಸಂಧಾನ ಹರಿ ಅನುಸಂಧಾನ ಬಂದದ್ರಿಂದಾಗಿ ಇಂದ್ರಿಯದ ಮೂಲಕ ವಿಷಯ ಭೋಜನವೂ ಭಗವದ ಆರಾಧನೆ ಆಗ್ತದೆ ಇನ್ನೊಂದು ಅರ್ಥ ಏನಂದರೆ ಊಟ ಕುದುಕೊಂಡಾಗ ಊಟ ಯಜ್ಞ ಆಗುವುದು ಹೇಗೆ ಹೇಳಿ ಊಟ ಕುದ್ಕೊಂಡಾಗ ಊಟ ಯಜ್ಞ ಹೌದೋ ಅಲ್ವೋ ಪ್ರಾಣ ಹುತಿ ಕೊಟ್ಟು ಮತ್ತೆ ಯಜ್ಞನೇ ಅದು ಸಂಶಯ ಇಲ್ಲ ಅದು ಯಜ್ಞ ಆಗತ್ತೆ ಅದು ಅದು ಹೇಗೆ ಅಲ್ಲಿಯೂ ದೇವರ ಅನುಸಂಧಾನ ಇರುತ್ತೆ ರಾಜರಾಜಸ್ವಾಮಿಗಳು ಬಹಳ ಚೆನ್ನಾಗಿ ಹೇಳ್ತಾರೆ ದೇವರ ನೈವೇದ್ಯ ಸಮರ್ಪಣೆ ಮಾಡುವಾಗ ಎಸ್ ಸಾರಭಾಗಂ ಅನುಭೂಯ ಶರೀರ ಭಾಜಾಂ ಶಿಷ್ಟಂ ಪ್ರಯಂಚತಿ ಸಾರಭಾಗವನ್ನು ತಾನು ಫ್ರೆಶ್ ಆದ ಸಾರಭಾಗವನ್ನು ಅನುಭವಿಸಿ ಮತ್ತೆ ಉಳಿದುದನ್ನು ನಮಗೆ ಕೊಡ್ತಾನೆ ಹಾಗಾದರೆ ಇದು ದೇವರಿಗೆ ನೈವೇದ್ಯ ಮಾಡುವಾಗ ಸಾರಭಾಗವನ್ನು ಭಗವಂತ ಅಲ್ಲಿರುವ ಸಾಕ್ಯರಸವನ್ನು ತಾನೇ ಹೀರಿ ಅದರ ಉಚ್ಚಿಷ್ಟವನ್ನು ನಮಗೆ ಹಾಗೆ ಶಬ್ದವನ್ನು ಕೇಳ್ತೇವಲ್ವಾ ಏ ಶಬ್ದವನ್ನು ಕೇಳುವಾಗ ಇದು ಶಬ್ದದ ಆ ವಿಷಯದ ಸಾರ ಶಬ್ದದ ಸಾರವನ್ನು ಅನುಭವ ಸೌನಿ ಯಾರು ಪರಮಾತ್ಮ ರೂಪವನ್ನು ಕಂಡ್ರೆ ಆ ರೂಪದಲ್ಲಿ ಆ ರೂಪವನ್ನು ಫ್ರೆಶ್ ಆದದ್ದನ್ನು ಅವನು ಸಾರವನ್ನು ಅನುಭವಿಸಿ ಉಚ್ಚಿಷ್ಟವನ್ನು ನಮಗೆ ಕೊಡ್ತಾನೆ ಇದು ಊಟ ನೈವೇದ್ಯ ಸಮರ್ಪಕ ಮಾಡುವಾಗೆಲ್ಲ ಶಬ್ದವನ್ನು ತಾನು ಫ್ರೆಶ್ ಆದದ್ದನ್ನು ಯಾಕೆಂದ್ರೆ ಗೊತ್ತಿಲ್ವಾ ಕೃಷ್ಣ ಹೇಳಿಲ್ವಾ ಭಗವದ್ಗೀತೆಯ ಮುಂದೆ ಹೇಳ್ತಾನ ಇಲ್ಲ ಶ್ರೋತ್ರಪರ್ಶನಂಚ ಪ್ರಸನ ಘ್ರಾಣದೇವಚ ಅಧಿಷ್ಠಾಯ ಮನಶ್ಚಾಯ ವಿಷಯಾನುಪಸೇವತೆ ಉಪಸೇವತೆ ಅಂತ ಉಂಟು ಉಪ ಅಂದ್ರೆ ಸೂಪರ್ ಸೇವತೆ ಸೂಪರ್ ರಾಗಿ ಯಾರು ಉಪ ಅಂದ್ರೆ ಉತ್ಕೃಷ್ಟ ಸೂಪರ್ ರಾಗಿ ಯಾರು ಸೇವಿಸ್ತಾನೆ ಇಂದ್ರಿಯಕ್ಕೆ ಗುಲಾಮನಾಗದೆ ವಿಷಯಕ್ಕೆ ಗುಲಾಮನಾಗದೆ ವಿಷಯ ಸ್ವಾಮಿಯಾಗಿ ಇಂದ್ರಿಯ ಸ್ವಾಮಿಯಾಗಿ ಅದರ ಸ್ವಾರವನ್ನ ಅನುಭವಿಸಿದ್ರು ಕೂಡ ಯಾವುದೇ ವಿಕಾರ ಇದೆ ಅನುಭವಿಸ್ತಾನೆ ಸೂಪರ್ರಾಗಿ ಅವನ ಅನುಭವಿಸುದು ನಾವು ಹಾಗಲ್ಲ ವಿಷಯದ ಕಿಂಕರ್ರಾಗಿ ಇಂದ್ರಿಯಕ್ಕೆ ಗುಲಾಮರಾಗಿ ಹಪ ಹತಿಸ್ತಾ ಅನುಭವಿಸಿ ಒದ್ದಾಡ್ತಾ ದುಃಖ ಪಡ್ತಾ ಇರ್ತಾನೆ ಮಾಡಲ್ಲ ಹಾಗಾಗಿ ಇದು ಏನಂದ್ರೆ ಶಬ್ದ ಕೇಳಿ ತಕ್ಷಣವೇ ಅಯ್ಯೋ ಇದರ ಸಾರವನ್ನ ಭಗವಂತ ಅನುಭವಿಸಿದ್ದಾನೆ ಈ ಉಚ್ಚಿಷ್ಟವನ್ನು ನಾನು ಈ ಶಬ್ದ ಉಚ್ಚಿಷ್ಟ ಶಬ್ದವನ್ನು ಕೇಳಿದ್ದೇನೆ ಇದು ದೇವರ ಉಚ್ಚಿಷ್ಟ ರೂಪವನ್ನು ಕೊಂಡಾಗ ಹಾಗೆ ಸ್ಪರ್ಶದ ಅನುಭವ ಆಗುವ ಫ್ರೆಶ್ ಆದ ಸ್ಪರ್ಶದ ಅನುಭವ ಭಗವಂತನಿಗಾಗಿದೆ ಅದರ ಉಚ್ಚಿಷ್ಟ ನನಗ್ ಕೊಟ್ಟಿದ್ದಾನೆ ಅದನ್ನು ನಾನು ಅನುಭವಿಸ್ತೇನೆ ಅವನು ನನ್ನಿಂದ ಅವನದ್ದೇ ವಿಷಯ ಅವನು ಫ್ರೆಶ್ ಆದ ಭಾಗವನ್ನು ಅವನು ಸ್ವೀಕಾರ ಮಾಡಿದ ಉಚ್ಚಿಷ್ಟ ನನಗ್ ಕೊಟ್ಟ ನನ್ನಿಂದ ಮಾಡಿಸ್ತಾ ಇದ್ದಾನೆ ತಾನು ಇಂದ್ರ ನನ್ನ ಇಂದ್ರಿಯ ಘಟಕದಲ್ಲಿ ನಿಂತು ವಿಷಯವನ್ನು ಭೋಜನ ಮಾಡಿದ್ದಲ್ಲದೇನೆ ಅವನ ಉಚ್ಚಿಷ್ಟ ನನಗೆ ಈ ಇಂದ್ರಿಯದಿಂದ ಅನುಭವಿಸುವಂತೆ ಮಾಡ್ತಾ ಇದ್ದಾನೆ ಓ ಬಂತಲ್ಲ ದೇವರ ಉಚ್ಚಿಷ್ಟ ಎಂಬ ಅನುಸಂಧಾನ ನಿನಗೆ ಮುಗೀತು ದೇವರ ಅನುಸಂಧಾನ ಬಂತು ಬಂತು ಸರ್ ಅಂತೂ ಇಂತೂ ಏನ ಒಳ್ಳೆ ರೀತಿಯಲ್ಲಿ ದೇವರ ಅನುಸಂಧಾನ ಕೊಡ ಅದಕ್ಕೆ ಈ ದೇವಡು ಅವನು ಒಳ್ಳೆ ನಿತ್ಯ ತೃಪ್ತನಿಗೆ ನಾವು ನೈವೇದ್ಯ ಹಾಕಿ ಮಾಡಬೇಕು ನಿತ್ಯ ತೃಪ್ತನಿಗೆ ವಿಷಯ ಭೋಜನ ಹೇಗೆ ಕೊಡುತ್ತೆ ನಿತ್ಯ ತೃಪ್ತ ಅವನಿಗೆ ವಿಷಯವನ್ನು ಭೋಜನ ಮಾಡಿ ಆನಂದ ಪಡಬೇಕಾಗಿಲ್ಲ ಸ್ವರೂಪ ಆನಂದದಿಂದ ನಿತ್ಯ ತೃಪ್ತನಿಗೆ ನಮ್ಮ ಆರಾಧನೆ ನಮ್ಮ ನೈವೇದ್ಯ ಇದೆಲ್ಲ ಅವರು ಯಾಕೆ ಇಂದ್ರೆ ಘಟಕದಲ್ಲಿ ನಿಂತು ವಿಷಯ ಭೋಜನ ಮಾಡ್ಬೇಕ್ರಿ ಸ್ಥೂಲ ಬುಕು ಪ್ರವ್ಯಕ್ತ ಬುಕು ಅಂತಲ್ಲ ಸ್ವರೂಪಾನಂದ ಬುಕ್ ಎಲ್ಲ ಬುಕ್ ಬುಕ್ ಅವನು ಯಾಕೆ ಬುಕ್ ಅವನು ಶುಭಂ ಪಿಬತ್ತಸೌ ನಿತ್ಯಂ ನಾಶುಭಂ ಸಿಬೆ ಪೂರ್ಣಾನಂದಮಯ ಸ್ಯಾ ಸ್ಯಾ ಚೇಷ್ಟಾಯಚಿತು ಯಾಕಪ್ಪ ಮೊಟ್ಟೆ ತುಂಬಿದ ನಂತರ ಊಟ ಮಾಡ್ತಾನೆ ಯಾಕೆ ಪೂರ್ಣಾನಂದನು ಯಾಕೆ ಊಟ ಮಾಡ್ತಾನೆ ನಿತ್ಯ ತೃಪ್ತನಿಗೆ ಅತೃಪ್ತಿ ಇಲ್ಲ ಯಾಕೆ ಭೋಜನ ಮಾಡ್ತಾನೆ ಇದಕ್ಕೇನು ಹೇಳಬೇಕು ಹೇಳಿ ಅವನಿಗೆ ನಮ್ಗೆ ಗೊತ್ತಾಗೋಲ್ಲ ಅವನ ಚೇಷ್ಟೆ ಏನಂತ ಅಂತ ಮಧ್ವಾಚಾರ ಒಂದು ಕಡೆಯಲ್ಲಿ ಹೇಳ್ತಾನೆ ನಮ್ಗೆ ಗೊತ್ತೇ ಆಗಲ್ಲ ಬೇಕಾದಂತ ಸ್ವಲ್ಪ ತಲೆ ಓಡಿಸಿದ್ರೆ ಗೊತ್ತಾಗಬಹುದು ದೇವರ ಅನುಗ್ರಹ ಇದ್ರೆ ಅಂತ ಅವನಿಗೆ ನಿತ್ಯ ತೃಪ್ತ ಆದರೂ ಭೋಜನ ಮಾಡ್ತಾನೆ ಅವನು ಭೋಜನ ಮಾಡಿಲ್ಲ ಆದರೆ ಅದೇನಾಗಲ್ಲ ಹೇಳಿ ಅವನು ಭೋಜನ ನಾವು ನೈವೇದ್ಯ ಮಾಡಿದ್ದನ್ನು ಊಟ ಮಾಡಿಲ್ಲ ಅಂದ್ರೆ ಅವನು ಇಂದ್ರಿಯ ಘಟಕದಲ್ಲಿಂತ ಶಬ್ದಾದಿ ವಿಷಯಗಳನ್ನು ಭೋಜನ ಮಾಡಿಲ್ಲ ಅಂದ್ರೆ ಅದು ಏನು ಆಗುವುದಿಲ್ಲ ಹೇಳಿ ಅದು ಏನು ಆಗೋಲ್ಲ ಅದೇನಾಗಲ್ಲ ಹೇಳ್ರಿ ಅದೇನಾಗಲ್ಲ ಉಗಲ್ಲ ಉಚ್ಚಿಷ್ಟವಾಗಲ್ಲ ಅಂದ್ರೆ ಅದರ ಭೋಜನ ಅದರ ಉಚ್ಚಿಷ್ಟ ಅಂತ ತಿಳ್ಕೊಂಡು ಅದರ ಭೋಜನ ಮಾಡಿದಾಗ ಅದು ಏನೂ ಆಗುವುದಿಲ್ಲ ಉಚ್ಚಿಷ್ಟವೇ ಆಗಿಲ್ಲಂದ್ರೆ ಉಚ್ಚಿಷ್ಟ ಅಂತ ತಿಳ್ಕೊಂಡು ಭೋಜನ ಮಾಡುವ ಆ ಪ್ರಕ್ರಿಯೆ ಏನಾಗುವುದಿಲ್ಲ ವ್ಯತ್ಯವಾಗುವುದಿಲ್ಲ ಅಯ್ಯೋ ಮಹಾರಾಯ ನಮಗೆ ನೈವೇದ್ಯ ಮಾಡಿ ಕೊಡ್ತಾನೆ ಆ ಉಚ್ಚಿಷ್ಟ ಭೋಜನ ಮಾಡಲೇಬೇಕು ಅದು ದೇವರಿಗೆ ಸಮರ್ಪಣದ ಅನ್ನ ಉಚ್ಚಿಷ್ಟ ಮಾತ್ರ ಅಲ್ಲ ವಿಷಯ ರೂಪ ರಸ ಗಂಧ ಸ್ಪರ್ಶ ಇತ್ಯಾದಿಗಳು ಸ್ವಾಸ್ಥ್ಯ ರಸವನ್ನು ಸ್ವೀಕಾರ ಮಾಡಿ ನಮಗೆ ಉಚ್ಚಿಷ್ಟ ಕೊಟ್ರೆ ಅದನ್ನು ನಾವು ಇದು ಭಗವಂತನ ಉಚ್ಚಿಷ್ಟ ಭೋಜನ ಅಂತ ಅನುಸಂಧಾನ ಮಾಡ್ತಾ ಮಾಡಿದರೆ ಅದು ಯಜ್ಞ ಅದರಿಂದ ಆಗತಕ್ಕಂಥ ಪ್ರಯೋಜನ ಏನು ಸ್ವರೋಪವೃತ್ತ ಸದ್ಗಂಧ ವಾಸೋ ಅಲಂಕಾರ ಚರ್ಚಿತಾ ಉಚ್ಚಿಷ್ಟ ಭೋಜಿನೋ ದಾಸಾ ತವ ಮಾಯಾ ಜಯೇಮಯಿ ಉದ್ಧವ ಹೇಳಿದ್ದು ನಿನ್ನ ಉಚ್ಚಿಷ್ಟ ನಿನ್ನ ನಿರ್ಮಾಲ್ಯ ಹರಿ ನಿರ್ಮಾಲ್ಯ ನಿನ್ನ ಸಚ್ಚುಗೊಂಡ ಗಂಧ ನಿನ್ನ ಶೇಷ ವಸ್ತ್ರ ಇದನ್ನೆಲ್ಲ ನಾವು ಧಾರಣೆ ಮಾಡಿದರೆ ಸಂಸಾರ ಮಾಯನ್ನು ಮೀರ್ತೇವೆ ಅಂತ ಹಾಗಾಗಿ ನಾವು ಸಂಸಾರ ಮಾಹಿಯನ್ನು ಮೀರಬೇಕಾದರೆ ಭಗವಂತ ಏನು ಸ್ವೀಕಾರ ಮಾಡಿದ್ದಾನೆ ಅದು ಉಚ್ಚಿಷ್ಟ ಭೋಜನ ನಾನು ಮಾಡ್ತಿದ್ದೇನೆ ಅಂತ ಅನುಸಂಧಾನ ಮಾಡಿದರೆ ವಿಷಯ ರೂಪ ರಸ ರಸಗಂಧಾದಿಗಳನ್ನು ಅಥವಾ ಅವನ ನೈವೇದ್ಯ ಅನ್ನವನ್ನಾಗಲಿ ಇದು ಉಚ್ಚಿಷ್ಟ ಇದರ ಭೋಜನ ದೇವರಿಗೆ ಪ್ರೀತಿಕರ ಇದು ಯಥಾಂತ ಅನುಸಂಧಾನ ಮಾಡ್ತಾ ಮಾಡಿದರೆ ಸಂಸಾರ ಮಾಯ ಒಂದು ಆಟ್ಲಿಕ್ಕಾಗತ್ತೆ ಅದಕ್ಕೆ ಉಚ್ಚಿಷ್ಟ ಅನಿಸ್ಕೊಳ್ಲಿಕ್ಕೋಸ್ಕರವೇ ಮಾಡ್ಲಿಕ್ಕೋಸ್ಕರ ಅವನ್ನೆಲ್ಲ ಅದನ್ನು ಅನುಸ ಸ್ವೀಕಾರ ಮಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಬೇಕು ಸರ್ವಾಣಿ ಇಂದ್ರಿಯ ಕರ್ಮಾಣಿ ಪ್ರಾಣ ಕರ್ಮಾಣಿ ಚಾಪರೇ ಆತ್ಮ ಸಂಯಮ ಯೋಗಾಗ್ನ ಯುಪ್ಪತಿ ಜ್ಞಾನ ದೀಪಿತೆ ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಅಂತೂ ಈ ಎಲ್ಲ ಇಂದ್ರಗಳು ಅದು ಕರ್ಮ ಇಂದ್ರಗಳು ನಾಲಿಗೆಯಿಂದ ಶಬ್ದ ಉಚ್ಚಾರಣೆ ಕೈಯಿಂದ ತಕೊಳ್ಳೋದು ಬೆಳಗುವುದು ದೇವರಿಗೆ ಆರ್ತಿ ಮಾಡೋದು ಎಲ್ಲ ಹೂಕ್ ತರುವುದು ಇದೆಲ್ಲ ಪಾದದಿಂದ ದೇವರ ಯಾತ್ರೆ ಪಾಯು ಅಂದರೆ ಮಲವಿಸರ್ಜನ ಇಂದ್ರಿಯ ಸ್ವಚ್ಛ ಮಾಡಲಿಕ್ಕೆ ಬೇಕಾದದ್ದು ಉಪಸ್ಥ ಜನನೇಂದ್ರಿಯ ಎಲ್ಲ ಕರ್ಮೇಂದ್ರಿಯಗಳ ವ್ಯಾಪಾರವನ್ನು ಅಂತ ಅರ್ಥ ಪ್ರಾಣ ಸರ್ವಾ ಸರ್ವಾಣಿ ಇಂದ್ರಿಯ ಇಂದ್ರಿಯ ಕರ್ಮಾಣಿ ಎಲ್ಲ ಇಂದ್ರಿಯ ಕರ್ಮಗಳು ಪ್ರಾಣ ಕರ್ಮಗಳು ಪ್ರಾಣಾಪಾನ ವ್ಯಾನ ಉದಾನ ಸಮಾನನ ವ್ಯಾಪಾರಗಳು ಅರ್ಥ ಆಯ್ತಾ ಇದನ್ನೆಲ್ಲವನ್ನೂ ಕೂಡ ಆತ್ಮ ಸಂಯಮ ಯೋಗಾಗ್ನು ಆತ್ಮ ಅಂದರೆ ಮನಸ್ಸು ಮನಸ್ಸಿನ ಸಂಯಮ ನಿಗ್ರಹ ಅದೇ ಯೋಗ ಉಪಾಯ ಅದೇ ಅಗ್ನಿ ಅದರಲ್ಲಿ ಹೋಮ ಮಾಡ್ತಾರೆ ಅಂದ್ರೆ ಅರ್ಥ ಏನು ಇಷ್ಟೇ ತಾತ್ಪರ್ಯ ಯಜ್ಞನಾಮಕನೇ ಮಾಡ್ತಾ ಇದ್ದಾನೆ ಯಜ್ಞನಾಮಕ ಪರಮಾತ್ಮನಿಂದಲೇ ಆಗ್ತಾ ಇದೆ ಅಂತ ಭಗವಂತನ ಅಧೀನತ್ವ ಜ್ಞಾನ ಪೂರ್ವಕವಾಗಿ ತಾಳು ಮಾಡ್ತಕ್ಕಂತಹ ಈ ಇಂದ್ರಿಯ ಸಂಯಮಾದಿ ಇಂದ್ರಿಯದ ವ್ಯಾಪಾರವನ್ನು ಅವನು ಅದನ್ನು ನಿರೋಧ ಮಾಡತಕ್ಕಂತಹದ್ದು ಅಥವಾ ಪ್ರಾಣಾಪಾನಾದಿಗಳ ವ್ಯಾಪಾರವನ್ನು ಏನು ಒಂದು ಅದನ್ನು ಹೋಮ ಮಾಡುವುದು ಅರ್ಥಾತ್ ಇದೆಲ್ಲ ಮಾಡ್ತಾನೆ ಇಂದ್ರಿಯ ವ್ಯಾಪಾರ ಕರ್ಮೇಂದ್ರಿಯನ್ನ ಜ್ಞಾನೇಂದ್ರಿಯ ವ್ಯಾಪಾರವನ್ನ ಪ್ರತಿಯೊಂದರನ್ನೂ ಕೂಡ ಅದರಲ್ಲಿ ಸ್ವಾತಂತ್ರ್ಯ ಅಭಿಮಾನವನ್ನು ಬಿಟ್ಟು ಭಗವದ ದೀನ ಅಂತ ತಿಳುವಳಿಕೆ ಮೂಲಕವಾಗಿ ಎಲ್ಲ ಕರ್ಮೇಂದ್ರಿಯಾದಿ ವ್ಯಾಪಾರವನ್ನು ಭಗವಂತನ ಪೂಜೆ ಅಂತ ಅನುಸಂಧಾನ ಮಾಡ್ತಾ ಅದನ್ನು ಏನು ಮಾಡ್ತಾನೆ ನಿಯಂತ್ರಣ ಮಾಡ್ತಾ ಇದ್ದಾನೆ ಮನಸ್ಸೆಂಬಂತಹ ಸಂಯಮ ಮನೋ ಮನೋಜಯಿಸಿದವನಿಗೆ ಮನಸ್ಸನ್ನು ಯಾರು ಜಯಿಸ್ತಾರೆ ಅವನಿಗೆ ಯಾವುದನ್ನು ಜಯಿಸ್ಲಿಕ್ಕಾಗತ್ತೆ ಪಕ್ಕ ಹೇಳ್ರಿ ಮನಸ್ಸನ್ನು ಜಯಿಸಿ ನಾನು ಯಾವ್ದನ್ನು ಜಯಿಸ್ತಾನೆ ಸಂಶಯ ಉಂಟಾ ಮನಸ್ಸನ್ನು ಜಯಿಸ್ರಿ ಯಾವ್ದನ್ನು ಜಯಿಸಬಹುದು ಚಿಲ್ಲರೆ ಇಂದ್ರಿಯನ್ನ ಜಯಿಸಬಹುದು ಯಾಕೆ ಎಲ್ಲಾ ಇಂದ್ರಿಯಗಳು ಯಾವ ಯಾವ್ದ್ರ ಹತೋಟಿಯಲ್ಲಿ ಇದೆ ಕುದುರೆ ಯಾವ್ದ್ರ ಹತೋಟಿಲಿರತ್ರಿ ಕುದುರೆ ಯಾವ್ದ್ರ ಹತೋಟಿಲಿರತ್ತೆ ಹೇಳ್ರಿ ಪಕ್ಕರೆ ಹೇಳ್ಬೇಕು ಕುದುರೆ ಯಾವ್ದ್ರ ಹತೋಟಿಲಿರತ್ತೆ ಹೇಳ್ರಿ ಕುದುರೆ ಯಾವ್ದ್ರ ಹತೋಟಿಗೆ ಬರುತ್ತೆ ಹೇಳಿ ಮನಸ್ಸಿನ ಹತೋಟಿ ಮನ ಪ್ರಗ್ರಹವಾರ ಮನಸ್ಸೆಂಬುದು ಕರಿವಾಣ ಇಂದ್ರಿಯಾಣಿ ಹಯಾನು ಮತ್ತೆ ಇಟ್ ಇಸ್ ಟೂ ಲೇಟ್ ಆಗಬಾರ್ದು ಬೇಗ ಚಕ್ನೆ ಹೇಳಬೇಕು ಇಂದ್ರಿಯ ಹತ ಇಂದ್ರಿಯಗಳೆಲ್ಲ ಕುದುರೆಗಳೆಲ್ಲ ಯಾವ ರೀತಿಯಲ್ಲಿ ಲಗಾಮಿನ ಹತೋಟಿಲಿರುತ್ತೋ ಹಾಗೆ ಮನಸ್ಸೆಂಬ ಲಗಾಮನ ಹತೋಟಿಯಲ್ಲಿ ಎಲ್ಲ ಇಂದ್ರಿಯಗಳಿರ್ತಾವೆ ಹಾಗಾಗಿ ಇಂದ್ರಿಯ ಅಂದ್ರೆ ಆ ಮನಸ್ಸಿನ ನಿಗ್ರಹ ಎಂಬುದೇ ಒಂದು ಅಗ್ನಿ ಅಲ್ಲಿ ಎಲ್ಲ ಇಂದ್ರಿಯ ಎಂಬ ವ್ಯಾಪಾರವನ್ನ ಹೋಮ ಮಾಡ್ತಾನೆ ಅಂದರೆ ಅಷ್ಟೇ ಅರ್ಥ ಸರ್ವೇಂದ್ರಿಯಗಳ ವ್ಯಾಪಾರ ಮನಸ್ಸನ್ನು ನಿಗ್ರಹ ಮಾಡಿ ಕರ್ಮೇಂದ್ರಿಯ ವ್ಯಾಪಾರವನ್ನ ಮಾಡ್ತಾ ಇದ್ದಾನೆ ಮನಸ್ಸನ್ನು ನಿಗ್ರಹ ಮಾಡಿ ಇಂದ್ರಿಯ ವ್ಯಾಪಾರವನ್ನ ನಿಯಂತ್ರಣ ಮಾಡ್ತಾನೆ ಅಂದ್ರೆ ನನ್ನ ಅಭಿಪ್ರಾಯ ಏನೇನು ಪ್ರಾಣ ಪ್ರಾಣಾಪಾನಾದಿಗಳ ವ್ಯಾಪಾರವನ್ನು ಇಂದ್ರಿಯ ವ್ಯಾಪಾರವನ್ನು ಮನಸ್ಸನ್ನು ನಿಗ್ರಹ ಮಾಡಿ ಮಾಡ್ತಾನೆ ಅಂದರೆ ಅಧಿಕ ಪ್ರಸಂಗ ಮಾಡಲಿಕ್ಕೆ ಹೋಗಲ್ಲ ಅದರ ಅರ್ಥ ಏನ್ರಿ ಹೇಳ್ರಿ ಕಿವಿಯಿಂದ ಕೇಳೋದಕ್ಕೆ ಕಂಟ್ರೋಲ್ ಕಣ್ಣಿನಿಂದ ನೋಡೋದಕ್ಕೆ ಕಂಟ್ರೋಲ್ ಬಂತು ಮೂಗಿನಿಂದ ಮೂಸೋದಕ್ಕೆ ಕಂಟ್ರೋಲ್ ಬಂತು ನಾಲಿಗೆಯಿಂದ ರಸವನ್ನು ಇರುವುದು ಕಂಟ್ರೋಲ್ ಬಂದಿದೆ ತೊಗಿಂದ್ರೆ ಸ್ಪರ್ಶಾನುಭವವನ್ನು ಮಾಡಿ ಕಂಟ್ರೋಲ್ ಮಾಡ್ತಾನೆ ಮಾಡಿ ಎಂತ ಮಾಡುದು ಮರೀ ಹೇಳ್ರಿ ಮುಂದೆ ಹೋಗಿರಿ ಮುಂದೆ ಸುಮ್ಮನೆ ಏನ್ ತೀರ್ಮೂರ್ತಿ ಭವನದಲ್ಲಿ ಇದ್ದ ಹಾಗೆ ಮನ್ನ ಹೇಳಿನಲ್ಲ ಕಣ್ಣಿನಿಂದ ರೂಪವನ್ನು ನೋಡಲಾರೀ ಕಿವಿಯಿಂದ ಶಬ್ದವನ್ನು ಕೇಳಲಾರೀ ತಾಯಿಂದ ಮಾತಾಡ್ರೆ ಇದು ಕಟ್ಕೊಂಡು ಎಂತ ಮಾಡಿ ಹೇಳ್ರಿ ಯಾಕೆ ಮಾಡ್ತಾನೆ ಹೇಳ್ರಿ ಆವೃತ್ತ ಚಕ್ಷುಹು ಅಮೃತತ್ತ ಮಿಚ್ಚನ್ ಈ ಇಂದ್ರಿಯ ವ್ಯಾಪಾರಗಳನ್ನೆಲ್ಲ ನಿರೋಧ ಮಾಡಿದರೆ ಅಂತರಂಗದಲ್ಲಿ ರಂಗನನ್ನು ಕಾಣಲಿಕ್ಕೆ ಆಗತ್ತೆ ಇಂದ್ರಿಯರೆಲ್ಲ ಬಹಿರಂಗವಾಗಿ ಸರಿಯಾಗಿ ಆಕ್ಟಿವಿಟಿ ಮಾಡ್ತಾ ಇದ್ರೆ ಮನಸ್ಸು ಎಲ್ಲಿ ಹೋಗುತ್ತೆ ಅಲ್ಲಿ ಹೋಗುತ್ತೆ ಹಾಗಾಗಿ ಇಂದ್ರಿಯ ವ್ಯಾಪಾರವನ್ನು ಆವೃತ್ತ ಚಕ್ಷುಹು ಅಮೃತ ಮಿಚ್ಚನ್ ಚಕ್ಷ ಎಲ್ಲಾ ಬಹಿರೇಂದ್ರಿಯ ವ್ಯಾಪಾರಗಳನ್ನು ಸ್ಥವಿತಗೊಳಿಸಿದೆ ಮಾತ್ರ ಅಂತರಂಗದಲ್ಲಿ ಭಗವಂತನ ಧ್ಯಾನ ಮಾಡ್ತಾ ಕಾಣ್ಲಿಕ್ಕಾಗತ್ತೆ ಇಲ್ಲಿ ಏನು ಹೇಳಿಲ್ಲ ಇಂದ್ರಿಯಾಪಾರವನ್ನು ಏನ್ ಮಾಡ್ತಾನೆ ಸ್ಥಗಿತಗೊಳಿಸ್ತಾನೆ ಇಂದ್ರಿಯ ವ್ಯಾಪಾರ ಸ್ಥಗಿತಗೊಳಿಸೋದಾದ್ರೂ ಯಾಕೆ ಅದನ್ನು ದೇವರು ಪೂಜಾ ರೂಪದಲ್ಲಿ ಮಾಡ್ತಾನೆ ಯಾಕೆ ಅದರಿಂದೇನು ಪ್ರಯೋಜನ ಇಂದ್ರಿಯ ಅಪಾರವನ್ನು ಕಡಿಮೆ ಮಾಡಿದಷ್ಟು ಅಂತರಂಗದಲ್ಲಿ ಭಗವಂತನ ಧ್ಯಾನ ಮಾಡಿ ಕಾಣಲಿಕ್ಕಾಗತ್ತೆ ಆ ದೃಷ್ಟಿಯಿಂದ ಅವರು ಮಾಡ್ತಾ ಇದ್ದಾನೆ ಅದನ್ನ ಯಜ್ಞ ರೂಪದಲ್ಲಿ ಅದಕ್ಕೆ ಹೇಳಿದ್ದು ಆವೃತ್ತ ಚಕ್ರ ರೂಪನೆ ಶತ್ರು ಹೇಳುತ್ತದೆ ಎಲ್ಲಿವರೆಗೂ ನಮಗೆ ಹೊರಗೆ ಮನಸ್ಸು ಹೋಗುತ್ತೆ ಹೊರಗೆ ಇಂದ್ರ ಹೋದಾಗ ನಮಗೆ ದೇವರು ಕಾಣುವುದಿಲ್ಲ ದೇವರನ್ನು ಧ್ಯಾನ ಮಾಡಲಿಕ್ಕಾಗಲ್ಲ ತುಂಬಾ ಕಷ್ಟ ಆಗುತ್ತೆ ಇಂದ್ರಿಯಗಳೆಲ್ಲ ವ್ಯಾಪಾರ ಸ್ಥಗಿತಗೊಳಿಸಿದಾಗ ಮಾತ್ರ ಅಂತರಂಗದಲ್ಲಿ ಭಗವಂತನ ಧ್ಯಾನ ಮಾಡ್ತಾ ದೇವರನ್ನು ಕಾಣಲಿಕ್ಕಾಗತ್ತೆ ಹೀಗೆ ಭಗವಂತನನ್ನು ಕಾಣಲಿಕ್ಕೆ ಪೂರಕವಾದದ್ದು ಇಂದ್ರಿಯ ಸಂಯಮ ಅದನ್ನು ಭಗವಂತನ ಆರಾಧನಾ ರೂಪದಲ್ಲಿ ಮಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಬೇಕು ದ್ರವ್ಯಯಜ್ಞಾ ತಪೋಯಜ್ಞಾ ಯೋಗಯಜ್ಞಾ ತೇ ಸ್ವಾಧ್ಯಾಯಜ್ಞಾನ ಯಜ್ಞಾಶ್ಚ ಯತಯ ಸಂಶಿತ ವ್ರತಃ ನಡಿ ಎಷ್ಟು ಯಜ್ಞಗಳಿದೆ ಕೆಲವರು ದ್ರವ್ಯ ಯಜ್ಞ ದ್ರವ್ಯ ಯಜ್ಞ ಅಂದರೆ ದ್ರವ್ಯವನ್ನೇ ಹೋಮ ಸುಖ ಇದು ತುಪ್ಪ ಸೋಮರಥ ರಸ ಇದನ್ನೇ ಪುರೋಡಾಶ ಇದನ್ನೆಲ್ಲ ಆಹುತಿ ಕೊಟ್ಟು ದೇವರನ್ನು ಪೂಜೆ ಮಾಡ್ತಾರೆ ಅವರು ದ್ರವ್ಯ ಯಜ್ಞ ಕೆಲವರಿಗೆ ಅದೇನೂ ಇಲ್ಲ ವ್ರತ ಮಾಡ್ತಾ ಕೂತ್ಕೊಳ್ತಾರ್ರೀ ವೃತ ವ್ರತವೇ ಅವರಿಗೆ ಯಜ್ಞ ಪೂಜೆ ಭಗವಂತನದ್ದು ಕೃತ್ಯ ಚಂದಾನಾದಿ ತಪಸ್ಸು ಹ ಅದು ತಪೋಯಜ್ಞ ಅದು ಹರಿಯರ್ಪಣ ಬುದ್ಧಿಯಿಂದ ಆಡಿ ಹರಿಯಲ್ಲಿ ಅದನ್ನು ಅರ್ಪಣೆ ಮಾಡ್ತಾರೆ ಅದನ್ನು ಇನ್ನು ಕೆಲವರು ಯೋಗ ಯಜ್ಞ ದೇವರ ಧ್ಯಾನವನ್ನೇ ಭಗವಂತನ ಪೂಜೆ ಅಂತ ಅವರು ಮಾಡುವರಿದ್ದಾರೆ ಇಷ್ಟು ಇನ್ನು ಕೆಲವರು ಏನು ಮಾಡ್ತಾರೆ ಸ್ವಾಧ್ಯಾಯ ಜ್ಞಾನ ಯಜ್ಞಾಚ ಕೆಲವರು ಏನು ಮಾಡ್ತಾರೆ ಭಗವಂತನ ಪೂಜಾ ರೂಪದಲ್ಲಿ ವೇದ ಅಧ್ಯಯನ ಮಾಡ್ತಾರೆ ಶಾಸ್ತ್ರ ಅಧ್ಯಯನ ಮಾಡ್ತಾರೆ ಅದೇ ಅವರ ಪಾಲಿಗೆ ಯಜ್ಞ ಇನ್ನು ಕೆಲವರು ಏನು ಮಾಡ್ತಾರೆ ಇನ್ ಕೆಲವರು ಜ್ಞಾನ ಯಜ್ಞ ಮಾಡ್ತಾ ಕುತ್ಕೊಳ್ತಾರೆ ಅರ್ಥಾತ್ ಶಾಸ್ತ್ರ ಶ್ರವಣ ಮನಾದಿಗಳನ್ನು ಮಾಡ್ತಾ ಕುತ್ಕೊಳ್ತಾರೆ ಅದೇ ದೇವರು ಪೂಜೆ ಅಂತ ಮಾಡ್ತಾರೆ ಹೀಗೆ ಕೆಲವರು ಸಂಶಿತ ವ್ರತಾಹ ತೀಕ್ಷ್ಣ ವ್ರತವನ್ನು ತುಂಬ ಜೋರಾದ ವ್ರತಗಳನ್ನೆಲ್ಲ ಕೆಲವರು ಮಾಡ್ತಾ ಅದನ್ನು ಭಗವಂತನ ಪೂಜೆ ಅಂತ ಮಾಡ್ತಾರ ಯತಿಗಳು ಅಂದರೆ ಮೋಕ್ಷ ಮೋಕ್ಷಕ್ಕೋಸ್ಕರ ಪ್ರಯತ್ನ ಮಾಡ್ತಕ್ಕಂಥವರು ಯತಿಗಳು ಅದು ಕೇವಲ ಯತಿಗಳಂದರೆ ಕಂಪ್ ಚತುರ್ಥ ಆಶ್ರಮದವರು ಅಂತ ಇಷ್ಟೇ ಅರ್ಥ ಮಾಡಬೇಕಾಗಿಲ್ಲ ಅದು ಯಾಕೆ ಸ್ವಾಮಿಗಳಿಗೆ ಸಂಬಂಧಪಟ್ಟದ್ದು ನಮಗೆ ಸಂಬಂಧಪಟ್ಟಿಲ್ಲ ಅಂತ ತಿಳ್ಕೊಂಡ್ರು ಬಹಳ ಕಷ್ಟವಂತ ಯತಿಗಳು ಅಂತ ಹೇಳಿಲ್ವಾ ಅವರು ಬಿದ್ದು ಅದ್ದಾಡ್ಲಿ ಅಂತ ವೃತ ಮಾಡೋದಲ್ಲ ಸ್ವಾಮಿಗಳೇ ನಾವು ವೃತ ಮಾಡಿದ್ದನ್ನು ನೋಡ್ಲಿಕ್ಕಿರೋದು ಮಂತ್ರಾಕ್ಷಿ ತಗೊಳ್ಳಿಕ್ಕಿರೋದು ಸ್ವಾಮಿಗಳೇ ನೀವೇ ಎಲ್ಲ ಮಾಡ್ರಿ ನೀವು ನಮಗೆ ಮಾಡಿತ್ತು ತಪಸ್ಸು ಮಾಡಿದ್ದು ನಮಗೆ ಧಾರೆ ಇದೆ ಇಷ್ಟೇ ಹಾಗರ್ಥನಾ ಯತಿಗಳಂತ ಹೇಳಿ ತಪ್ಪು ಕೆಲ್ಪ ಯತಿಗಳಿಗೆ ಮಾತ್ರ ಹೇಳಿತ್ತು ನಮ್ಗೆ ಸಂಬಂಧಪಟ್ಟಿಲ್ಲ ಯತಿಗಳಂದ್ರೆ ಮೋಕ್ಷಕ್ಕೋಸ್ಕರ ಪ್ರಯತ್ನಶೀಲರು ಯಾರೋ ಯತಿ ಪ್ರಯತ್ನ ಅವರೆಲ್ಲ ಯತಿಗಳೇ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಮಾಡ್ತಾ ಇದ್ದಾರೆ ಎಂಬುದಾಗಿ ಹೇಳಿ ಕೊನೆಗೆ ಒಂದು ಅಂದ್ರೆ ಈ ಪ್ರಾಣಾಪಾನಾದಿಗಳ ವ್ಯಾಪಾರವನ್ನು ನಿರೋಧ ಮಾಡುವುದುಂಟಲ್ವಾ ಹೇಳ್ರಿ ಕುಂಭಕ ರೇತಕ ಎಲ್ಲ ಉಂಟಲ್ರಿ ಬಂದು ಮಾಡಿದ್ರೆ ಏನಾಗತ್ತೆ ಹೇಳಿ ಕುಂಭಕದಲ್ಲಿಟ್ಕೊಂಡ್ರೆ ಪ್ರಾಣಾಯಾಮ ಪ್ರಾಣಾಯಾಮ ಏನಾಗುತ್ತೆ ಇಂದ್ರಿಯಜಯ ಆಗುತ್ತೆ ಇಂದ್ರಿಯಜಯಿಂದ ಏನಾಗುತ್ತೆ ದೇವರನ್ನು ಧ್ಯಾನ ಮಾಡಿ ಅಪರೋಕ್ಷ ಜ್ಞಾನ ಪಡೆಯುತ್ತೆ ಅದಕ್ಕೆ ಅದು ಪೂರಕವಾಗಿದೆ ಅದನ್ನೇ ಚೆನ್ನಾಗಿ ಹೇಳ್ತಾರೆ ಹಿಂದೆ ಬಂದಿತ ಪ್ರಾಣಾಪಾನ ಅಪರೇನಿಯತಾಹಾರಾ ಕೆಲವರು ಅಪಾನೇ ಯುಗ್ಪತಿ ಪ್ರಾಣ ಪ್ರಾಣೇ ಅಪಾನಂ ತಥಾಪರೆ ಪ್ರಾಣಾಪಾನ ಗತಿವಿಧ ಪ್ರಾಣಾಯಾಮ ಪಾರಾಯಣ ಅಂತಂದು ಮಾತಿದೆ ಕೆಲವರು ಪ್ರಾಣಾಯಾಮ ವಿಶೇಷವಾಗಿ ಆಸಕ್ತರಾದವರು ಅವ್ರು ಏನು ಮಾಡ್ತಾರೆ ಅಂದರೆ ಪ್ರಾಣ ಅಪಾನ ಗತಿ ರುದ್ಧ ಪ್ರಾಣಾಪಾನಗಳ ವ್ಯಾಪಾರವನ್ನು ನಿರೋಧ ಮಾಡ್ತಾರೆ ಪ್ರಾಣಂ ಅಪಾನೇ ಗೆಪ್ಪದೆ ಪ್ರಾಣನನ್ನ ಅಪಾನದಲ್ಲಿ ಏನು ಮಾಡ್ತಾರೆ ಹೋಮ ಮಾಡ್ತಾರೆ ಅಪಾನನನ್ನ ಪ್ರಾಣದಲ್ಲಿ ಅರ್ಥ ಏನು ಅರ್ಥ ಏನಂದ್ರೆ ತಾತ್ಪರ್ಯ ಅರ್ಥ ಬರಿತಾ ಇದ್ದಾರೆ ಪ್ರಾಣಾಪಾನ ಗತಿಯನ್ನು ನಿರೋಧ ಮಾಡಿ ಅಪಾನದಲ್ಲಿ ಪ್ರಾಣನನ್ನ ಯುಪ್ಪತಿ ಅಂದರೆ ಅಪಾನದಲ್ಲಿ ಪ್ರಾಣ ಪ್ರವೇಶ ಆಗುವಂತೆ ಮಾಡ್ತಾನೆ ಹಾಗೆ ಪ್ರಾಣದಲ್ಲಿ ಅಪಾನ ಪ್ರವೇಶ ಆಗುವಂತೆ ಮಾಡೋದಂದ್ರೆ ಒಟ್ಟಿಗೆ ತಾತ್ಪರ್ಯ ಅರ್ಥ ಕುಂಭಕಸ್ಥ ಕುಂಭಕ ಎಷ್ಟು ಅಂತ ಹೇಳಿ ಮೊದಲೇನು ಮಾಡೋದು ಹೇಳಿ ರೇಚಕ ರೇಚಕ ಬಲ ಇದರಿಂದ ಹೊರಗೆ ಬಿಡೋದು ಮತ್ತು ಪ್ರಾ ಇದು ರೇಚಕ ಅದು ಆಯಿತು ಅಪಾನ ಮತ್ತು ಪೂರಕ ತಗೊಳ್ಳೋದು ಕುಂಭಕ ಅಂದರೆ ಬಂದು ಮಾಡಿದ್ರು ಪ್ರಾಣಾಪಾನಗಳ ಗತಿ ರೋಧ ಆಗಬೇಕಾವಲ್ಲ ಅಂದರೆ ತಗೊಳ್ಳಿಕ್ಕೂ ಇಲ್ಲ ಬಿಡ್ಲಿಕ್ಕೂ ಇಲ್ಲ ಅದು ಕುಂಭಕ ಅವಷ್ಟು ಹೀಗೆ ಮಾಡ್ತಾರೆ ಇದು ಪ್ರಾಣಾಯಾಮ ಇದು ದೇವರ ಪೂಜೆಯಿಂದ ಮಾಡ್ತಾರ್ರೆ ಅದು ಯಾಕೆಂದರೆ ಅದು ದೇವರ ಪೂಜೆ ಆಗತ್ತೆ ಅಲ್ಲ ಅದರಿಂದ ಪ್ರಾಣದೇವರನ್ನು ವಶ ಮಾಡಿಕೊಂಡು ದೇವರನ್ನು ಒಲಿಸ್ಕೊಳ್ಳಲಿಕ್ಕೆ ತುಂಬ ಉಪಾಯಿತು ಅದಕ್ಕೋಸ್ಕರ ಅದನ್ನು ಯಜ್ಞರೂಪದಲ್ಲೇ ಮಾಡ್ತಾರೆ ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಕೆಲವರು ಒಂದೊಂದು ಸರ್ತಿ ಅನ್ನಿಸ್ತಾರೆ ಈ ಇಂದ್ರಿಯಗಳೆಲ್ಲ ಬ್ಯಾಡ್ದು ಕೆಲಸವೇ ಜಾಸ್ತಿ ಮಾಡ್ತಾರೆ ಬೇಕಾದ ಕೆಲಸ ಮಾಡುತ್ತೆ ಸತ್ಯ ಹೇಳಿ ಕುತ್ಕೊಂಡು ಆಲೋಚನೆ ಮಾಡ್ತೀವಿ ಬೇಕಾದ ಕೆಲಸ ಮಾಡ್ತಾವೆ ಇವುಗಳು ಬ್ಯಾಡ್ದ ಕೆಲಸವೇ ಮಾಡ್ತಾವಲ್ವ ಒಳ್ಳೆ ಕೆಲಸ ಮಾಡೋದು ಕಡಿಮೆ ಅದಕ್ಕೇನು ಮಾಡ್ತಾರೆ ಜ್ಞಾನಿಗಳು ಇಂದ್ರಿಯ ವ್ಯಾಪಾರವನ್ನೇ ಸ್ಥಗಿತಗೊಳಿಸಿ ಅವರಿಗೆ ಕೊಟ್ಟು ಬಿಟ್ಟರೆ ಅವಕಾಶ ಕೆಟ್ಟ ಕೆಲಸವೇ ಮಾಡುವುದೇ ದಿನ ಒಳ್ಳೆ ಕೆಲಸ ಕಡಿಮೆ ಅದಕ್ಕೇನು ಮಾಡ್ತಾರೆ ನಿಯತಾಹಾರ ಇಂದ್ರಿಯ ಆಹಾರವನ್ನು ಕಡಿಮೆ ಮಾಡ್ತಾರೆ ಆಹಾರವನ್ನು ಕಡಿಮೆ ಮಾಡಿದ್ರೆ ಏಕಾದಶಿ ಅಂತೆ ದನ ಮಾಡಿದವ್ರಿಗಿದೆ ಏನ್ರಿ ಆಹಾರ ಕಡಿಮೆ ಮಾಡಿದ್ರೆ ಏಕಾದಿವ ಇಂದ್ರಿಯ ವ್ಯಾಪಾರ ಎಲ್ಲ ಏನಾಯ್ತು ಕುಂಠಿತ ಆಯ್ತಾ ಇಲ್ಲೋ ಯಾಕ್ರಿ ತಿನ್ನುವುದೇ ಇಲ್ಲ ಅದರಿಂದಾಗಿ ಇಂದ್ರಿಯದಲ್ಲಿ ಹೋಗುವುದೇ ಇಲ್ಲ ಆಹಾರ ಸೇರಿಕೊಳ್ಳೋದೇ ಇಲ್ಲ ಇಂದ್ರಿಯದಲ್ಲಿ ಆಹಾರ ಸೇರಿಕೊಳ್ಳಿಲ್ಲ ಅಂದರೆ ಆಕ್ಟಿವಿಟಿ ಇಲ್ಲ ಆಯಿತು ಸ್ಥಗಿತ ಇಂದ್ರಿಯ ವ್ಯಾಪಾರ ಸಂಕುಚಿತ ಇಂದ್ರಿಯ ವ್ಯಾಪಾರ ಇಂದ್ರಿಯ ವ್ಯಾಪಾರ ಎಲ್ಲ ತುಂಬ ಸಂಕೋಚ ಆಗಿಬಿಡುತ್ತೆ ಇದೇ ಅನ್ನ ಬಿಡುವುದು ಇಂದ್ರಿಯ ವ್ಯಾಪಾರವನ್ನು ಕಂಟ್ರೋಲ್ ಮಾಡಿ ಇದು ದೇವರ ಪೂಜೆ ಅದೇ ಒಂದು ದೊಡ್ಡ ಗುರು ಅಂತ ಅನ್ನ ನೀರು ಬಿಡ್ತೇವೆ ಅದು ಹೊರಗಿನ ಕೆಲಸ ಮಾಡೋದು ಒಳಗಿನ ದೇವ್ರ ಕೆಲಸ ಮಾಡೋರು ಇದೇ ಒಂದು ಇದೇ ಒಂದು ಬೇಸರ ಏನ್ರಿ ಅನ್ನ ನೀರು ಬಿಡೋದು ಯಾಕೆ ಈ ಕಾಶಿ ತಿಳ್ಸ ದೇವರ ಹತ್ರವೇ ಅಂತ ಅಡುಗೆ ಮನೆಯೆಲ್ಲ ಬಿಟ್ಟು ಬಂದು ಕೂತ್ಕೊಂಡ್ರೆ ದೇವ್ರ ಮನೆಗೆ ಅದು ಅಡುಗೆ ಮನೆ ಆಲೋಚನೆ ಮಾಡ್ತಾ ಕೂತ್ಕೊಡುತ್ತೆ ಏನು ಮಾಡಬೇಕು ಸಾಗುತ್ತೆ ಇದೇ ಒಂದು ದೊಡ್ಡ ದೋಷ ಇದೆ ಅಥವಾ ಆಹಾರ ಕಂಟ್ರೋಲ್ ಮಾಡೋಣ ಅಂದರೆ ಬಾಹ್ಯ ಚಟುವಟಿಕೆ ಸ್ಥಗಿತ ಆದಂತೆ ಭಾಗವತ ಬರಲಿಕ್ಕೆ ಮನಸ್ಸು ಬರಲ್ಲ ಅದಕ್ಕೆ ಭಗವದ್ಗೀತೆ ಕೇಳಲಿಕ್ಕೆ ಮನಸ್ಸು ಬರಲ್ಲ ಅದಕ್ಕೂ ವೈರಾಗ್ಯ ಒಂದು ಬಿಡುತ್ತೆ ಏನು ಮಾಡ್ತೀರಿ ಅಂತೂ ಹೊರಗಿನ ವ್ಯಾಪಾರ ಜಾಸ್ತಿ ಮಾಡುತ್ತೆ ಅದನ್ನು ಕಂಟ್ರೋಲ್ ಮಾಡ್ಬೋದು ಹಾಗರೆ ಪ್ರಾಣಾನ್ ಪ್ರಾಣೇಶು ಅಂದರೆ ಇಷ್ಟೇ ಅರ್ಥ ಆ ಪ್ರಾಣಾನಂದರೆ ಇಂದ್ರಿಯಗಳ ವ್ಯಾಪಾರಗಳು ಅದನ್ನೆಲ್ಲ ಪ್ರಾಣದಲ್ಲಿ ಜಿಪ್ತಂದ್ರೆ ಸಂಕುಚಿತ ಇಂದ್ರ ಇಂದ್ರಿಯಗಳ ವ್ಯಾಪಾರಗಳನ್ನೆಲ್ಲ ಇಂದ್ರಿಯದ ಹೋಮ ಮಾಡ್ತಾನೆ ಅಂದರೆ ಅದು ಅಲ್ಲಿ ಲೀಡಾಗುವಂತೆ ಸಂಕುಚಿತ ವ್ಯಾಪಾರ ಆಗುವಂತೆ ಮಾಡ್ತಾನೆ ಇದು ಒಂದು ಅರ್ಥ ಯಾಕೆಂದರೆ ಅಂತೂ ಶಕ್ತಿ ಹಾಸಾಗತ್ತೆ ನಾನು ಹಾಗೆ ಹೇಳಿದ ಹಾಗೆ ಅಂತರ್ಮುಖಿ ಆಗಲಿಕ್ಕೆ ಇಂದ್ರಿಯಗಳೆಲ್ಲ ಅದು ಉಪಾಯ ಯಾಕೆಂದರೆ ಬಹಿರ್ಮುಖ ಆಗತ್ತೆ ಹೆಚ್ಚು ಸ್ಟ್ರಾಂಗ್ ಶಕ್ತಿ ಇದ್ದರೆ ಬಹಿರ್ಮುಖವಾಗಿ ಹರಿದುಬಿಡತ್ತೆ ಆಗ ತುಂಬ ಅಂತರಂಗದಲ್ಲಿ ಭಗವಂತನ ಧ್ಯಾನ ಮಾಡಿದವರಿಗೆ ತೊಂದರೆ ಆಗಬಾರ್ದು ಮಾಡುವವರಿಗೆ ಅಭ್ಯಾಸ ಇಟ್ಕೊಂಡವರಿಗೆ ನಿದ್ರೆ ಮಾಡೋವರಿಗೆಲ್ಲ ಅಭ್ಯಾಸ ಇಟ್ಕೊಂಡ್ರೆ ತೊಂದರೆ ಆಗುತ್ತೆ ಅದಕ್ಕೆ ಆಹಾರ ಕಂಟ್ರೋಲ್ ಮಾಡಿದಾಗ ಬಾಹ್ಯ ಚಟುವಟಿಕೆ ಸ್ಥಗಿತ ಆದಾಗ ಅನುಕೂಲ ಆಗುತ್ತೆ ಅದನ್ನು ಅದು ಒಳಗಡೆ ಕೆಲಸ ಮಾಡಲಿಕ್ಕೆ ಅದಕ್ಕೋಸ್ಕರ ಹಾಗೆ ಮಾಡ್ತಾರೆ ಇವರು ಇದು ಒಂದು ಅರ್ಥ ಇನ್ನೊಂದು ಅರ್ಥ ಇಷ್ಟು ಪ್ರಾಣಾನು ಪ್ರಾಣೇಶು ಜುಪ್ಪತಿ ಎಂಬುದಕ್ಕೆ ಬಹುದೊಡ್ಡ ಅರ್ಥವನ್ನು ತೇನ್ ವಾಂಗ್ ಮನಸೀ ಬಹಳ ಒಳ್ಳೆ ರೋಚಕವಾದ ಅರ್ಥ ಅಂತ ಹೇಳ್ತಾರೆ ಎಚ್ಚತಿ ಇಲ್ಲಿ ಅಲ್ಲಿ ಊಟ ಕಡಿಮೆ ಮಾಡ್ಕೊಂಡ್ಬಿಟ್ಟು ಇಂದ್ರಿಯ ವ್ಯಾಪಾರಗಳನ್ನು ಸಂಕೋಚಗೊಳಿಸುವುದು ಇದು ಒಂದು ಯಜ್ಞ ಅಂತರಂಗದಲ್ಲಿ ಭಗವಂತನ ಧ್ಯಾನ ಮಾಡಲಿ ಹೊಲಿಸಿಕೊಳ್ಳಬೇಕಾದ್ರೆ ಭಾಷ್ಯ ಇಂದ್ರಿಯಗಳ ಚಟುವಟಿಕೆಗಳು ತುಂಬ ಕಡಿಮೆ ಆಗಬೇಕು ಅದಕ್ಕೋಸ್ಕರ ಮಾಡೋದು ಒಂದರ್ಥ ಆ ಇನ್ನೊಂದು ಅರ್ಥ ಏನಂದರೆ ದೊಡ್ಡ ಇಂದ್ರಿಯಗಳ ಅಧೀನದಲ್ಲಿ ಚಿಕ್ಕ ಇಂದ್ರಿಯ ಇದೆ ಅಂತ ಅನುಸಂಧಾನ ಮಾಡಿ ಅಂದರೆ ಅರ್ಥ ಏನು ಅದೇ ದುಫತಿ ಅಂದರೆ ತದಧಿ ತದಧೀನತ್ವೇನ ಭಗವತ್ ತದಧೀನತ್ವೇನ ಜುಫತಿ ಎಂಬುದಕ್ಕೆ ತುಂಬ ಒಂದು ವಿಶಿಷ್ಟವಾದ ಅರ್ಥ ಇದೆ ಜುಫತಿ ಜುಫತಿ ಜುಫತಿ ಅಂದರೆ ಅದು ಏನು ಜುಫತಿ ತದಧೀನತ್ವೇನ ಚಿಂತನೆ ಮಾಡುವುದು ಅಂದರೆ ಉತ್ತಮ ದೇವತೆಗಳ ಅಧೀನದಲ್ಲಿ ಅದಮ ದೇವತೆಗಳು ಇದ್ದಾರೆ ಅವರ ನಿಯಂತ್ರಣದಲ್ಲಿ ಇದ್ದಾರೆ ಎಂತ ಚಿಂತನೆ ಮಾಡುವುದೇ ಇಂದ್ರಿಯಲ್ಲಿ ಇಂದ್ರಿಯದ ಹೋಮ ಅಂದ್ರೆ ಪ್ರಾಣ ಅಂದ್ರೆ ಪ್ರಾಣೇಶು ಪ್ರಾಣ ಅಂದ್ರೆ ಇಂದ್ರಿಯ ಪ್ರಾಣ ಅಂತ ತಿಪ್ಪತಿ ಇಂದ್ರಿಯದಲ್ಲಿ ಇಂದ್ರಿಯನ್ನು ಹೋಮ ಮಾಡ್ತಾನಂದ್ರೆ ಅದು ಹೇಳಿದಾಗೆ ತೆಚ್ಚೇದು ವಾಂಗ್ ಮನಸ್ಸಿ ವಾಗಭಿಮಾನಿಯಾದ ಉಮಾದೇವಿಯನ್ನ ಮನೋಭಿಮಾನಿ ಶಿವನ ಅಧೀನ ಅಂತ ಚಿಂತನೆ ಮಾಡ ಉತ್ತಮ ಉತ್ತಮ ದೇವತೆಗಳ ಅಧೀನದಲ್ಲಿ ಚಿಕ್ಕ ಚಿಕ್ಕ ದೇವತೆಗಳಿದ್ದಾರೆ ಚಿಕ್ಕ ದೇವತೆಗಳನ್ನು ಉತ್ತಮ ದೇವತೆ ಉತ್ತಮ ಉತ್ತಮ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಚಿಕ್ಕ ಅಧಮ ಇಂದ್ರಿಯಾಭಿಮಾನಿ ದೇವತೆಗಳನ್ನು ಹೋಮ ಮಾಡುವುದಂದ್ರೆ ತದಧೀನತ್ವೇನೆ ಚಿಂತನ ಮಾಡುವುದು ಅಷ್ಟೇ ಅಥವಾ ಲಯ ಚಿಂತನೆ ಮಾಡಲಿಕ್ಕೂ ಅಷ್ಟೇ ಉತ್ತಮ ದೇವತೆಗಳಲ್ಲಿ ಅದಮ ದೇವತೆಗಳು ಲಯ ಆಗ್ತಾರೆ ಅಂತ ಚಿಂತನ ಉತ್ತಮ ದೇವತೆಗಳಲ್ಲಿ ಉತ್ತಮ ದೇವತೆಗಳು ಅಲ್ಲಿ ಅವರ ಅಧೀನದಲ್ಲಿ ಅದವ ದೇವತೆಗಳು ಇದ್ದಾರೆ ಇಂದ್ರಿಯಾಭಿಮಾನ ದೇವತೆಗಳು ಇದ್ದಾರೆ ಎಂಬ ತನ್ನಿಯತತ್ವ ಚಿಂತನ ತದ್ವಶತ್ವ ಚಿಂತನ ಇದನ್ನ ಮಾಡ್ತಾರೆ ಹಾಗಾದರೆ ಇಲ್ಲಿ ನಿಯತ ಆಗ ನಿಯತ ಹಾರ ಬೇಕಾಗಿಲ್ಲ ಇಂದ್ರಿಯ ವ್ಯಾಪಾರ ಕಡಿಮೆ ಮಾಡಲಿಕ್ಕೋಸ್ಕರ ನಿಯತಾಹಾರ ಬೇಕು ಉತ್ತಮ ದೇವತಾ ಅಧೀ ಇಂದ್ರಿಯಾಭಿಮಾನ ದೇವತೆಗಳ ಅಧೀನದಲ್ಲಿ ಅಥವಾ ಇಂದ್ರಿಯಾಭಿಮಾನಿ ದೇವತೆಗಳು ಇದ್ದಾರೆ ಅಂತ ಇದೇ ಇಂದ್ರಿಯದಲ್ಲಿ ಇಂದ್ರಿಯಗಳ ಹೋಮ ಅಂತ ಅರ್ಥೈಸಿದಾಗ ನಿಯತಾಹಾರ ಅಂದ್ರೆ ಏನು ಅದು ಪ್ರತ್ಯೇಕ ಯಜ್ಞ ಆಹಾರ ಕಂಟ್ರೋಲ್ ಮಾಡುವ ನಿಯತಾಹಾರ ಅಂದರೆ ಬಹಳ ಚೆನ್ನಾಗಿ ಹೇಳ್ತಾರೆ ಎಷ್ಟು ಎಷ್ಟು ಬೇಕೋ ಅಷ್ಟೇ ಅಂದರೆ ಆಹಾರ ಪೂರ್ತಿ ಬಿಡ್ಲಿಕ್ಕೂ ಆಗಲಿಲ್ಲ ನಿಯತಾಹಾರ ಅಂತ ಹೇಳ್ತಾರೆ ವಿನ ಅನಾಹಾರ ಅಲ್ಲ ಆಹಾರ ಬೇಕು ಎಷ್ಟು ಬೇಕೋ ಅಷ್ಟೇ ಕಂಟ್ರೋಲ್ ಯಾಕೆ ನಮ್ಮಂಥ ಅಶಕ್ತರಿಗೆ ಏನ್ರಿ ಆಹಾರ ಬಿಟ್ಟು ಕುತ್ಕೊಂಡ್ರೆ ದೇವರೇ ಗತಿ ಆಹಾರ ಬೇಕು ವಿಹಾರ ಬೇಕು ನಿದ್ರೆ ಬೇಕು ಎಲ್ಲ ಬೇಕು ಎಚ್ಚರಿಕೆ ಬೇಕು ಏನ್ರಿ ಹೇಳಿಲ್ಲ ನಾತಿ ಜಾಗ್ರತಃ ಅತಿಯಾಗಿ ನಿದ್ರೆ ಕೆಡುವವನಿಗೆ ಅತಿಯಾಗಿ ನಿದ್ರೆ ಬ ಮಾಡುವವನಿಗೆ ಯೋಗ ಸಿದ್ಧಿಸುವುದಿಲ್ಲ ಯುಕ್ತ ಸ್ವಪ್ನಾವಬೋಧ ಸೋಗೋ ಬವದೇ ದುಃಖ ಕಾಲಕಾಲಕ್ಕೆ ನಿದ್ರೆ ಊಟ ತಿಂಡಿ ವಿಹಾರ ಎಲ್ಲ ಮಾಡುವವನಿಗೆ ಏನಾಗತ್ತೆ ಏನಾಗತ್ತೆ ಯೋಗ ಸಿದ್ಧಿ ಆಗತ್ತೆ ಆಹಾರ ಪೂರ್ತಿ ಬಿಟ್ಟವನಿಗೆ ನಿದ್ರೆ ಪೂರ್ತಿ ಎಟ್ಟವನಿಗೆ ಸಿಕ್ಕಾಪಟ್ಟೆ ನಿದ್ರೆ ಮಾಡುವವನಿಗೆ ಆ ಏನು ಯೋಗ ಸಿದ್ಧಿ ಆಗೋದಿಲ್ಲ ಅಂತ ಅದರ ಅರ್ಥ ಮಧ್ವಾಚಾರ್ಯ ಬರೀತಾರೆ ಅದು ಅಶಕ್ತನ ವಿಷಯದಲ್ಲಿ ಹೇಳಿತು ಏನೂ ಶಕ್ತಿ ಇಲ್ಲದವನಿಗೆ ಆಹಾರ ಪೂರ್ತಿ ಬಿಟ್ಟರೆ ನಿದ್ರೆ ಪೂರ್ತಿ ಬಿಟ್ಟರೆ ಅಥವಾ ನಿದ್ರೆ ಜಾಸ್ತಿ ನಿದ್ರೆ ಜಾಸ್ತಿ ಯಾರು ಮಾಡೋಲ್ಲ ಅಂದು ಅಶಕ್ತರಿಗೆ ಮಾತ್ರ ಹಾಗೆ ಶಕ್ತರಾದರೆ ಪೂರ್ತಿ ಆಹಾರ ನಿದ್ರೆ ಬಿಟ್ಟು ಅವರನ್ನು ಕಾಣ್ತಾನೆ ಅದನ್ನು ಯೋಗದ ಸಿದ್ಧಿ ಉಂಟು ಆ ಶಕ್ತಿ ಮಾತ್ರ ಹಾಗಾಗುವುದಿಲ್ಲ ಅಂತ ಹೇಳಿದ್ದು ಅಂತೂ ಯಜ್ಞ ಆಹಾರ ಕಂಟ್ರೋಲ್ ಮಾಡಬೇಕಾದದೆಂಬದಲ್ಲಿ ಸಂಶಯ ಇಲ್ಲ ಅದು ಭಗವಂತನ ಧ್ಯಾನಕ್ಕೇನು ತೊಂದರೆ ಆಗಿದ್ದ ರೀತಿಯಲ್ಲಿ ಆಹಾರ ಸ್ವೀಕಾರ ಮಾಡಬೇಕು ಅದು ನಿಯತ ಅದು ಪ್ರತ್ಯೇಕ ಯಜ್ಞ ಅದು ಯಾಕೆಂದ್ರೆ ಹೇಳಿಲ್ವಾ ಹೆಚ್ಚು ತಿನ್ಬೇಡ ಹೆಚ್ಚು ತಿಂದರೆ ಬಹಳ ಅನರ್ಥ ಅಸ್ವರ್ಗಂಚಾತಿ ಭೋಜನಂ ಅಂತ ತಾಯರೆ ಅಯಶ ಅಪಯಶನಸು ಬರೋದೊಂದು ಏನು ಹೊಟ್ಟೆ ಭಾಕ ಅಂತ ಹೇಳ್ತಾರೆ ಈ ಲೋಕದಲ್ಲಿ ನಿಂದಾಹಾರ ಏನಾಗ್ತಾರೆ ಹೊಟ್ಟೆ ಭಾಕ ಅಂತ ಮತ್ತೆ ಹೇಳ್ತಾರೆ ಅತಿ ಹೆಚ್ಚು ಊಟ ಮಾಡುವವರಿಗೆ ಸ್ವರ್ಗ ಸಿಗುವುದಿಲ್ಲ ಅಂತ ಯಾಕಂದರೆ ಹತ್ತು ಜನರಿಗೆ ಆಗುವ ಶಿವರಿ ತಿಂದರೆ ಒಂಬತ್ತು ಜನರಿಗೆ ಆಹಾರ ಸಮಸ್ಯೆ ಆಗಿ ಬರುತ್ತೆ ಅಸ್ವರ್ಗಂ ಚಾತಿ ಭೋಜನ ಅತೀ ಹೊಟ್ಟೆ ಭಾಗತನ ಇರಬಾರದು ಅದು ಪರಲೋಕಕ್ಕೂ ತೊಂದರೆ ಕೊಡುತ್ತೆ ಈ ಲೋಕದಲ್ಲೂ ನಿಂದಾಗುತ್ತೆ ಅದಕ್ಕೋಸ್ಕರ ಆಹಾರವನ್ನು ಕಂಟ್ರೋಲ್ ಮಾಡಬೇಕು ಅಂತೂ ಇಷ್ಟು ಹೇಳಿ ಅದು ಪ್ರತ್ಯೇಕ ಯಜ್ಞ ಸರ್ವೇ ಪೇತೋ ಯಜ್ಞವಿಧ ಯಜ್ಞ ಕ್ಷಮಿತ ಕಲ್ಮಶ ಯಜ್ಞದ ಮರ್ಮವನ್ನು ತಿಳ್ಕೊಂಡು ಯಜ್ಞನಾಮ ಪರಮಾತ್ಮನು ಉದ್ದೇಶಿಸಿಕೊಂಡು ಮಾಡಿದ್ದಾರೆ ಇವರೆಲ್ಲರೂ ಕೂಡ ಹಾಗಾಗಿ ಯಜ್ಞ ಕ್ಷಬಿತ ಕಲ್ಮಷ ಇವರೆಲ್ಲ ಯಜ್ಞದಿಂದ ತಮ್ಮ ಕಲ್ಮಷ ಪಾಪಗಳನ್ನೆಲ್ಲ ತಳ್ಕೊಂಡ್ಬಿಟ್ಟಿದ್ದಾರೆ ಯಾಕೆಂದರೆ ಈತನಾಗಿ ಅನುಸಂಧಾನ ಮಾಡ್ತಾ ಯಜ್ಞ ಮಾಡಿದರೆ ಅವರಿಗೆ ಪಾಪ ಎಲ್ಲಿಂದ ಉಳಿತು ಪಾಪ ಉಳಿಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ತಳ್ಕೊಂಡ್ಬಿಟ್ಟಿದ್ದಾರೆ ಅಂತ ಪರಮಾತ್ಮ ಹೇಳಿ ಸಾಯಿರಿ ನೀವು ಈಗ ಈ ರೀತಿಯಾಗಿ ಯಜ್ಞ ಮಾಡಿ ಮಾಡಿ ಮಾಡಿ ಅಂತ ಹೇಳಿದೆಯಲ್ಲಪ್ಪ ಆದರೆ ಒಂದು ಆದ ಒಂದು ವಿಚಾರ ಬರುತ್ತೆ ನಾವು ಮಾಡುವುದಿಲ್ಲ ನಾವು ಮಾಡಲ್ಲ ಏನು ಮಾಡ್ತೀರ ನಾವು ಮಾಡೋದು ಅನುತಿಷ್ಠತಾಂ ಅನನುತಿಷ್ಠತಾಂ ಫಲಭೇದಮಾಹ ಯಜ್ಞಾನುಷ್ಠಾನ ಮಾಡಿದವ್ರಿಗೇನಾಗುತ್ತೆ ಮಾಡಿದವ್ರಿಗೇನಾಗುತ್ತೆ ಯಜ್ಞಶಿಷ್ಟ ಅಮೃತಭುಜ ಯಾಂತಿ ಬ್ರಹ್ಮ ಸನಾತನಂ ಉತ್ತರ ಕೊಡ್ತಾರೆ ಯಾರು ಈಗ ಹೇಳಿದ ಹಾಗೆ ಯಜ್ಞವನ್ನ ಯಜ್ಞನಾಮಕ ಪರಮಾತ್ಮನಲ್ಲಿ ಯಜ್ಞೇ ದೇವತಾಯಿ ಯಜ್ಞ ನಾಮಕ ಪರಮಾತ್ಮ ಆ ದೇವತೆಗೆ ಕೊಟ್ಟಿರ್ತಕ್ಕಂತಹ ಹವಿಶೇಷವನ್ನ ಭೋಜನ ಮಾಡಬೇಕು ಯಾಕೆಂದ್ರೆ ಯಜ್ಞ ಉಚ್ಚಿಷ್ಟವನ್ನು ಅಮೃತ ಆನಂದ್ ಕರೀತಾರೆ ಆ ಯಜ್ಞ ಮಾಡಿ ಯಜ್ಞೋಷ್ಟ ಅಮೃತ ಯಜ್ಞೋಚ್ಚಿಷ್ಟ ಅಮೃತವಾಗತ್ತೆ ಅದನ್ನು ಯಾರು ಸ್ವೀಕಾರ ಮಾಡ್ತಾರೋ ಅವರು ಸನಾತನಂ ಬ್ರಹ್ಮಯಾನಿ ಅನಾದಿನಿತ್ಯನಾದ ಆ ಪರಮಾತ್ಮನನ್ನು ಹೋಗಿಸರ್ತಾರೆ ಅದರಲ್ಲಿ ನಾನು ಹೇಳಿದೆ ಯಜ್ಞದಲ್ಲಿ ಉಚ್ಚಿಷ್ಟವಾದ ಅಮೃತ ಅದು ದ್ರವ್ಯಮಯ ಯಜ್ಞದಲ್ಲಿ ಸಿಗತ್ತೆ ಯಜ್ಞೋಚ್ಚಿಷ್ಟವಾದ ಹವಿಸ್ಸು ಬೇರೆ ಕಡೆ ಸಿಗೋದೇ ಇಲ್ಲ ಅಂದರೆ ಏನು ಮಾಡಲಿ ಯಜ್ಞೋಚ್ಚಿಷ್ಟ ಅದು ದ್ರವ್ಯಮ ಯಜ್ಞದಲ್ಲಿ ಸಿಗತ್ತೆ ಜ್ಞಾನ ಯಜ್ಞದಲ್ಲಿ ತಪೋಯಜ್ಞದಲ್ಲಿ ಇದರಲ್ಲಿ ಯಜ್ಞೋಚ್ಚಿಷ್ಟ ಅಂದರೆ ಏನು ಯಜ್ಞೋಚ್ಚಿಷ್ಟ ಅಂದರೆ ಏನು ಯಜ್ಞೋಚ್ಚಿಷ್ಟವಾದದ್ದು ಯಾವುದು ಅಂತ ಒಂದು ವಿಚಾರ ನಿಜವಾಗಿ ಬರ್ತದೆ ಇಲ್ಲಿ ನಿಜವಾಗಿ ದ್ರವ್ಯಮಯ ಯಜ್ಞದಲ್ಲಿ ಯಜ್ಞೋಚ್ಚಿಷ್ಟವಾದದ್ದು ಸಿಗತ್ತೆ ಪರವಾಗಿಲ್ಲ ಕೆಲವು ನಮಗೆ ಯಜ್ಞೋಚ್ಚಿಷ್ಟ ಸಿಗುದೇ ಇಲ್ಲ ಏನು ಮಾಡ್ತೀರಾ ಯಜ್ಞೋಚ್ಚಿಷ್ಟ ಸಿಗುವುದೇ ಇಲ್ಲ ಯಜ್ಞದಲ್ಲಿ ಉಚ್ಚಿಷ್ಟವಾದ್ಯಾವ್ದು ತಪಸ್ಸು ಮಾಡಿದರೆ ಯಜ್ಞೋಚ್ಚಿಷ್ಟ ಯಾವುದು ಅಥವಾ ಸ್ವಾಧ್ಯಾಯ ನಮ್ಮ ನಮ್ಮ ಶಾಸ್ತ್ರಾಧ್ಯಯನ ಮಾಡಿದರೆ ಯಜ್ಞೋಚ್ಚಿಷ್ಟ ಯಾವುದು ಇಂದ್ರಿಯ ನಿಗ್ರಹ ರೂಪಾದ ಯಜ್ಞ ಮಾಡಿದ್ರೆ ಅದರ ಉಚ್ಚಿಷ್ಟವಾದದ್ದು ಯಾವುದು ಅಟ್ಟಿಗೆ ಟೋಟಲ್ ಅರ್ಥ ಏನಂದ್ರೆ ಇಷ್ಟೇ ಯಜ್ಞಾನುಷ್ಠಾನ ಮಾಡಬೇಕು ಅಂತ ಹೇಳುವುದರಲ್ಲಿ ತಾತ್ಪರ್ಯ ಅಂದರೆ ಯಾವ ಯಜ್ಞದಲ್ಲಿ ಉಚ್ಚಿಷ್ಟ ಇರತ್ತೋ ಯಜ್ಞ ಮಾಡಿ ಉಚ್ಚಿಷ್ಟು ತಿನ್ಲಿಲ್ಲ ಅಂದ್ರೆ ಅದು ಅಪರಾಧ ಆಗತ್ತೆ ಹಾಗ ಅರ್ಥ ಅಲ್ಲಿ ಇಷ್ಟೇ ಯಜ್ಞ ಉಚ್ಚಿಷ್ಟ ತಿನ್ನಬೇಕು ಅಂತ ಅರ್ಥ ಒಬ್ಬ ಯಜ್ಞ ಮಾಡಿದ ಪೂರ್ಣ ಆಗೋದು ಯಾವಾಗ ಯಜ್ಞದ ಉಚ್ಚಿಷ್ಟವನ್ನು ತಿಂದಾಗ ಉಚ್ಚಿಷ್ಟ ತಿನ್ಲಿಲ್ಲ ಅಂದ್ರೆ ಯಜ್ಞ ಮಾಡಿದ ಪೂರ್ಣ ಅಲ್ಲ ಅಂತ ಅರ್ಥ ದೇವ್ರ ಪೂಜೆ ಪೂರ್ತಿ ಆಗೋದು ಯಾವಾಗ ಹೇಳಿ ರಾಯ ಹೇಳ ಈ ಏನ್ರಿ ಕೆಲವರು ವೃತ್ತ ಕರ್ಮ ಮಾಡ್ತಾರು ದೇವರಿಗೆ ಅದು ಇನ್ನೊಬ್ಬರು ಊಟ ಮಾಡುವಾಗೆ ಇರುವುದಿಲ್ಲ ಅದು ದೇವರು ಮಾತ್ರ ತಿನ್ನಬೇಕು ಅಂಥ ಪಠೀಕರು ಇರ್ತಾರೆ ಅಂದರೆ ಎಂಥ ಪಾಠಿಗಳಿರ್ತಾರೆ ದೇವರಿಗೊಂದು ನಮಗೊಂದು ನಮಗೆ ಅಲ್ಲಿ ಇರುತ್ತೆ ಗ್ಯಾಸಿನಲ್ಲಿ ಅಲ್ಲ ನಾನು ತಿನ್ನೋದಿಲ್ಲ ಅದು ಸುಮ್ಮನೆ ಹೇಳಬೇಕು ಗ್ಯಾಸಿನಲ್ಲಿ ದೇವರಿಗೆ ಅಗ್ರಿಸ್ಟಿಗೆ ಇಲ್ಲಿ ಅದನ್ನು ಬೇರೆ ಯಾರೂ ತಿನ್ಲಿಕ್ಕಿಲ್ಲ ಅವರು ಪರಮನ್ನ ದೇವರು ಪರಮನ್ನ ದೇವರು ಇದು ಹುಗ್ಗಿ ಬಿಗ್ಗಿ ಯಾರೂ ತಿನ್ನುವ ಹಾಗಿಲ್ಲ ನಮಗೆ ಪ್ರತ್ಯೇಕ ಅವನು ಮಾಡಿದ ಪೂಜೆ ಸರಿಯಾಗಿಲ್ಲ ಅಂತ ಅರ್ಥ ಅದಕ್ಕೆ ಹೇಳಿದ ಎತ್ತರ ಕೊಟ್ಟರು ಯಜ್ಞ ಮಾಡಿರೋ ಉಪಯೋಗ ಇಲ್ಲ ಯಜ್ಞವತ್ತು ನೀನು ತಿನ್ಬೇಕು ಮಗನೆ ಮಾಡ್ತಿರೋ ಹಾಗೆ ಕೆಲಸ ಫಟಿಂಕ್ರ ಕೆಲಸ ಮಾಡಲ್ಲ ಇಫಾ ಚಾಪಲ್ಯ ಬಿಡಲ್ಲ ಎಷ್ಟು ಮಂದಿ ಮನೇಲಿ ಇಂಥ ಪಟಿಂಗ್ತನ ಕೆಲಸ ಆಗತ್ತೆ ಅಂದ್ರೆ ಅಷ್ಟಿಷ್ಟಲ್ಲ ಹೌದಲ್ಲ ತಿನ್ನುವಾಗೆ ಇಲ್ಲ ಅದು ದೇವರಿಗೆ ಪಾಯಸ ರಾಯರಿ ಒಂದಿಷ್ಟು ಅಜ್ಜಿಷ್ಟು ಮಾಡಿಬಿಡ್ತೇನೆ ಒಳಗಡೆ ತಿನ್ಗಡೆ ಅಂತ ಹೇಳ್ತಾರೆ ಯಾಕೆ ಈ ಎತ್ತರ ಕೊಟ್ಟ ಕೃಷ್ಣ ಆದರೆ ಯಜ್ಞ ಮಾಡುವುದು ಮುಖ್ಯ ಅಲ್ಲ ಯಜ್ಞೋತ್ ನೀನು ತಿನ್ನಬೇಕು ಯಜ್ಞೋಷ್ಠಿ ಉಪೇಕ್ಷೆ ಮಾಡಿದ್ರೆ ಪೂರ್ತಿ ಯಜ್ಞ ಮಾಡಿದಾಗ ಆಗೋದಿಲ್ಲ ಎಲ್ಲಿ ಯಾವ ಯಜ್ಞದಲ್ಲಿ ಉಚ್ಚಿಷ್ಟ ಇದೆಯೋ ಅದನ್ನು ತಿನ್ನು ಹಾಗೂ ಪೂರ್ತಿ ಆಗತ್ತೆ ಒಟ್ಟಿ ತಾತ್ಪರ್ಯ ಅಷ್ಟೇ ಯಜ್ಞ ಮಾಡದೆ ಊಟ ಮಾಡಲಿಲ್ಲ ಯಜ್ಞ ಬಿಟ್ಟು ನೀನು ಊಟ ಮಾಡಿದರೆ ಅದು ಅಮೃತ ಅಲ್ಲ ಅದು ವಿಷ ಎಲ್ಲರೂ ಕೂಡ ಪರಮಾತ್ಮನನ್ನ ಹೋಗಿ ಸೇರ್ತಾರೆ ಆದರೆ ಯಜ್ಞ ಮಾಡಲಿಲ್ಲ ಅಂದ್ರೆ ಈ ಲೋಕವೂ ಇಲ್ಲ ನಾಯಂ ಲೋಕಃ ಅಲ್ಪ ಸುಖವುಳ್ಳಂತಹ ಈ ಲೋಕವೇ ಸಿಗುವುದಿಲ್ಲ ಅವನಿಗೆ ಹಾ ಕುನ್ಯ ಪುರುಷೋತ್ತಮ ಇನ್ನು ಹೆಚ್ಚು ಸುಖವುಳ್ಳಂತಹ ಸ್ವರ್ಗಾದಿ ಲೋಕ ಎಲ್ಲಿಂದ ಸಿಗಬೇಕು ಈ ಲೋಕವೇ ಯಜ್ಞ ಮಾಡಿದ್ರೆ ಈ ಲೋಕ ಸಿಗುದಿಲ್ಲ ಅಂದ್ರೆ ಅರ್ಥ ಏನ್ರಿ ಹೇಳಿ ಹೇಳಿ ಯಜ್ಞ ಮಾಡಿದ ಈ ಲೋಕ ಸಿಗುವುದಿಲ್ಲ ಯಾಕೆ ಹೇಳ್ರಿ ಈ ಲೋಕ ಸಿಗುದಿಲ್ಲ ಈ ಲೋಕ ಸಿಗುತ್ತೆ ಯಜ್ಞ ಮಾಡಿಲ್ಲ ನರಕಾದಿಗಳು ಭಾಗಿಯಾಗ್ತಾನೆ ಪಾಪ ಬಂತು ನರಕಕ್ಕೆ ಹೋಗ್ತಾನೆ ಮತ್ತೆ ಭೂಲೋಕದಲ್ಲಿ ನಾಯಿಯಾಗಿ ಹುಡ್ತಾನೆ ಇಲ್ಲೋ ಮತ್ತೆ ಈ ಲೋಕ ಸಿಗ್ತಾ ಇಲ್ಲೋ ಈ ಲೋಕ ಸಿಗ್ತಾ ಇಲ್ಲೋ ಮತ್ತೆ ಈ ಲೋಕ ಇಲ್ಲ ಅಂದ್ರೆ ಅರ್ಥ ಏನ್ರಿ ಯಾಕೆ ಹೀಗೆ ಮಾತಾಡ್ತೀರಿ ಅಂದರೆ ಇಲ್ಲಿ ಲೋಕ ಎಂಬ ಶಬ್ದಕ್ಕೆ ದೇಹ ಈ ಮನುಷ್ಯ ದೇಹ ಸಿಗುವುದಿಲ್ಲ ನರಿನಾಯಾಗಿ ಹುಟ್ಟಬೇಕಾಗತ್ರಿ ಕಪೂಯ ಚರಣಹ ಕಪೂಯಾಮ ಯೋನಿಂ ಪ್ರಬದ್ಧಂತೆ ರಮಣೀಯ ಚರಣಹ ರಮಣೀಯಂ ಯೋನಿಂ ಪ್ರಬದ್ಧಂತೆ ಈ ಲೋಕ ಸಿಗುವುದಿಲ್ಲ ಅಂದ್ರೆ ಈ ದೇಹ ಸಿಗುವುದಿಲ್ಲ ಮತ್ತೆ ಮನುಷ್ಯ ದೇಹ ನಿರುವುದಿಲ್ಲ ಅನ್ನರ್ಥ ಆಗತ್ತೆ ಮತ್ತೆ ಈ ಮನುಷ್ಯ ದೇಹ ದೇಹ ಚಿಕ್ಕ ಸುಖ ಪಡಲಿಕ್ಕೆ ಆಗುವುದಿಲ್ಲ ಬೇರೆ ಲೋಕ ಎಲ್ಲಿಂದ ಸಿಗಬೇಕು ಏವಂ ಬಹು ವಿಧ ಯಜ್ಞ ವಿಧತ ಬ್ರಹ್ಮನೋ ಮುಖೇ ಕರ್ಮಜಾನ್ ವಿದ್ಯಿತಾಂತರ್ವಾನ್ ಜ್ಞಾತ್ವ ವಿಮೋಕ್ಷತೆ ಈ ರೀತಿಯಾಗಿ ನಾವು ಯಜ್ಞದ ಅನೇಕ ಮುಖಗಳನ್ನು ನೋಡಿ ಮೋಕ್ಷದಲ್ಲಿ ಕರ್ಮೀಭೂತ ಇವ ಆತ್ಮನ ಕರ್ತೃತ್ವ ಈ ರೀತಿಯಾಗಿ ಯಜ್ಞ ಒಂದು ಅನೇಕ ಮುಖದ ಯಜ್ಞನ ಕರ್ಮ ಹೇಳಿದ್ದೇವೆ ದೈವಮೇವಾಪರೇ ಯಜ್ಞ ಅಂತ ಹೇಳ್ಕೊಂಡು ಮಾನಸಿಕ ವಾಚನಿಕ ಕಾಯಿಕ ಭೇದದಿಂದ ಬಹು ಪ್ರಕಾರವಾದ ದೇವರನ್ನು ಧ್ಯಾನ ಮಾಡೋದು ದೈಹಿಕವಾಗಿ ಮಾಡುವಂತಹದ್ದು ವಾಚನಿಕವಾಗಿ ಅಧ್ಯಾಯ ಪ್ರವಚನ ಆದಿಗಳನ್ನು ಮಾಡುವುದು ಮಾನಸಿಕವಾಗಿ ದೇವರನ್ನು ಧ್ಯಾನ ಮಾಡೋದು ದೈಹಿಕವಾಗಿ ಆಹುತಿ ಆದಿಗಳನ್ನು ಕೊಟ್ಟು ಮಾಡೋದು ಹೀಗೆ ಬಹುದಾದ ಯಜ್ಞ ಇದೆ ಪರಮಾತ್ಮನ ಮುಖವೇ ವಿತದಾಹ ಅಂದರೆ ಅವನಲ್ಲೆಲ್ಲ ಇದು ವಿಸ್ತೃತವಾಗಿದೆ ಅವನೆಲ್ಲ ಇದು ಅರ್ಪಿತವಾಗಿದೆ ಅವನ ಮುಖಕ್ಕೆ ಅವನ ಮುಖಕ್ಕೆ ಅರ್ಪಿತ ಆಗಿದ್ರೆ ಅವನಿಗೆ ಅದು ಅರ್ಪಿತವಾಗಿದೆ ಅವನೇ ಸರ್ವಯಜ್ಞದ ಭಕ್ತಾರನ್ನಾದ್ರಿಂದಾಗಿ ಅದು ಕರ್ಮಜಾನ್ ವಿದ್ಯಿತಾಂತರವೇನ್ ಅದೆಲ್ಲವೂ ಕೂಡ ಕರ್ಮ ಜಾನ್ ಕರ್ಮ ಮಾಡಿಲ್ಲ ಅಂದ್ರೆ ಅದೆಲ್ಲ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಇದು ಕರ್ಮದಿಂದ ಬಂದಿರತಕ್ಕಂಥದ್ದು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನೀನು ಯಜ್ಞ ಮಾಡಿದ್ರೆ ಎಲ್ಲ ಒಂದು ಅಶುಭದಿಂದ ಮುಕ್ತಿಯನ್ನು ಪಡಿತಾ ಇದಿ ಅಂತ ಕೃಷ್ಣ ಇಷ್ಟು ಹೇಳಿ ಇದು ಮಾಡಿದ ಹಾಗಾಗಿ ಈಗ ಯುದ್ಧವನ್ನು ಬಿಟ್ಟು ನೀನು ಮೋಕ್ಷಕ್ಕೋಸ್ಕರ ನಾನು ಯತಿಗಳಂತೆ ಉಪಾಸನ ಮಾಡ್ತೇನೆ ಅಂತ ಹೇಳಿದರೆ ಅದೂ ಒಂದು ಕರ್ಮವೇ ಅಲ್ವೇ ಅದು ಒಂದು ಕರ್ಮ ಆಯಿತು ಕರ್ಮ ಬಿಟ್ಟು ನಾನು ಕರ್ಮ ಸರ್ವಾತ್ಮನ ಬಿಡಲಿಕ್ಕಾಗೋಲ್ಲ ಯುದ್ಧ ಬಿಟ್ಟರೆ ಉಪಾಸನ ಮಾಡಬೇಕು ಅದು ಕರ್ಮವೇ ಅದನ್ನು ಮಾಡಿದ್ರಿಂದ ಏನಾಯಿತು ಅಂದರೆ ವಿಹಿತ ಧರ್ಮವನ್ನು ತ್ಯಾಗ ಮಾಡಿದಾಗ ಆಯಿತು ಕರ್ಮತ್ಯಾಗ ಮಾಡಿದಾಗ ಆಗಿಲ್ಲ ಆದ್ದರಿಂದಾಗಿ ಈ ರೀತಿಯಾಗಿ ತಿಳಿದ ನೀನು ಯುದ್ಧಾದಿ ಕರ್ಮವನ್ನು ಬಿಡುವುದು ಸರಿಯಲ್ಲ ಯಾಕಂದರೆ ನೀನು ಯುದ್ಧ ತ್ಯಾಗ ಮಾಡಿದರೆ ಕರ್ಮತ್ಯಾಗ ಮಾಡಿದಾಗ ಆಗುವುದಿಲ್ಲ ವಿಹಿತ ಧರ್ಮವನ್ನು ತ್ಯಾಗ ಮಾಡಿದಾಗ ಆಯ್ತು ಒಂದಲ್ಲ ಒಂದು ಕರ್ಮ ಮಾಡಿದ ದೇವರ ತ್ಯಾಗ ಮಾಡ್ತಾ ಇನ್ನೇನೋ ಕೆಲಸ ಮಾಡ್ತಾ ಕೂತ್ಕೊಂಡಿದ್ಯಾ ಇನ್ ಏನಾಯಿತು ಯುದ್ಧ ಬಿಟ್ಟು ಕೂತ್ಕೊಂಡ್ರೆ ಬೇರೆ ಕರ್ಮ ಮಾಡಿದರೆ ಕರ್ಮತ್ಯಾಗ ಮಾಡಿದಾಗ ಆಗೋಲ್ಲ ವಿಹಿತ ಧರ್ಮವನ್ನು ತ್ಯಾಗ ಮಾಡಿದಾಗ ಆಯಿತು ಹಾಗಾಗಿ ವಿಹಿತ ಧರ್ಮವನ್ನು ತ್ಯಾಗ ಮಾಡಿದರೆ ತುಂಬ ಎಲ್ಲ ಕರ್ಮದಿಂದ ಮಾಡಿದ್ದೇ ಅಂದ ಅರ್ಥ ಏನು ನೀವು ಕರ್ಮ ಬಿಟ್ಟು ಕೂತ್ಕೊಂಡಿದ್ದಾಗೋಲ್ಲ ಅಂತ ಅರ್ಥ ನಾನು ಕರ್ಮ ಮಾಡಲ್ಲ ಯುದ್ಧ ಕರ್ಮ ಮಾಡಲ್ಲ ಬಿಡ್ತೇನೆ ಅಯ್ಯಪ್ಪ ಯುದ್ಧ ಕರ್ಮ ಮಾಡಲ್ಲ ಅಂದರೆ ಸರ್ವಾತ್ಪರ ಕರ್ಮ ಬಿಟ್ಟು ಕುತ್ಕೊಳ್ಲಿಕ್ಕೆ ನಿನಗೆ ಉಪಾಸನಾದಿ ಕರ್ಮ ಮಾಡಲೇಬೇಕಲ್ಲ ಉಪಾಸನಾದಿ ಯಜ್ಞಗಳು ಯುದ್ಧ ಯಜ್ಞ ರಣಯಜ್ಞ ವಾದ್ಯಜ್ಞ ಎಲ್ಲವೂ ಕೂಡ ಕರ್ಮದಿಂದೇ ಆಗುವಂಥದ್ದು ಕರ್ಮ ಬಿಟ್ಟು ಕುತ್ಕೊಂಡಾಗುವುದಿಲ್ಲ ನೀನು ಯುದ್ಧ ಬಿಟ್ಟು ಕುತ್ಕೊಂಡ್ರೆ ವಿಹಿತವಾದ ಯುದ್ಧವನ್ನು ಬಿಟ್ಟಾಗ ಆಯ್ತೇ ನಾ ಕರ್ಮವನ್ನು ಬಿಟ್ಟಾಗ ಆಗಿಲ್ಲ ಉಪಾಸನೆ ಮಾಡ್ತಾ ಅಂತ ಹೇಳ್ತಾ ಕುತ್ಕೊಂಡಿದ್ಯಾ ಯತಿಗಳಂತೆ ಇಂದ್ರಿಯ ಸಂಯಮನ ಮಾಡ್ತಾ ಕ್ಷಮತಾಮಾದಿ ಸಂಪನ್ನನಾಗಿ ಇರ್ತೇನೆ ಅಂತ ಹೇಳಿದ್ಯಾ ಕರ್ಮ ಮಾಡಿದಾಗ ಆಯ್ತದು ಅದು ಕರ್ಮದಿಂದ ಆಗುವಂಥದು ಕರ್ಮ ಬಿಟ್ಟೇ ಕುತ್ಕೊಂಡಾಗ ಆಯ್ತು ಕರ್ಮ ಬಂದಾಗ ಕರ್ಮ ಬಿಟ್ಟು ಕೂತ್ಕೊಳ್ತೇನೆ ಅಂತ ನಿನ್ನ ಲೆಕ್ಕಾಚಾರ ಸರಿ ಹೋಗಲ್ಲ ಅಂತ ಭಗವಂತ ಹೇಳ್ತಾ ಇದ್ದಾನೆ ಸರಿ ಇಷ್ಟೆಲ್ಲ ಹೇಳಿದ ನಂತರ ನಮಗೊಂದು ಪ್ರಶ್ನೆ ಬರುತ್ತೆ ಏನದು ಯಾವುದ್ರಿ ಯಜ್ಞದಲ್ಲಿ ಶ್ರೇಷ್ಠವಾದ ಯಜ್ಞ ಯಾವುದು ಹೇಳ್ರಿ ಶ್ರೇಯಾನ್ ದ್ರವ್ಯಮಯಾದ ಯಜ್ಞ ಜ್ಞಾನ ಯಜ್ಞ ಪರಂತಪ ನಾ ಹೇಳಿದ ರೀತಿಯಲ್ಲಿ ಯಜ್ಞಗಳು ಬಹಳ ಇದೆ ದ್ರವ್ಯಮಯ ಯಜ್ಞ ಆ ಯಜ್ಞ ಈ ಯಜ್ಞ ಅಂತ ದೇವತೋದ್ದೇಶೇನ ಹರಿಷ್ಠಿನ ತ್ಯಾಗ ರೂಪವಾಗಿ ಈ ದ್ರವ್ಯಮಯ ಯಜ್ಞಕ್ಕಿಂತ ಭಗವಂತನ ಜ್ಞಾನ ಸಂಪಾದನ ರೂಪವಾದ ಯಜ್ಞ ಏನಿದೆ ಅದು ಎಲ್ಲದಕ್ಕಿಂತಲೂ ಕೂಡ ಶ್ರೇಷ್ಠವಾದದ್ದು ಚಾಕ್ರೀ ಹಾಗೆ ಹೇಳ್ತಾ ಇದ್ದೀರಿ ಅಂತೇಳಿದ್ರೆ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಯಾಕೆಂದ್ರೆ ನೀವು ಸಮುದ್ರ ಮನಸ್ಸಾಧ್ಯ ಸಮುದ್ರ ಎತ್ತೋ ಉಪಾಸನ ಸರ್ವಂ ಕರ್ಮ ಜ್ಞಾನ ನೋಡಿ ಅಖಿಲಂ ಸಶೇಷಂ ಎಲ್ಲ ನಮ್ಮ ಕರ್ಮ ನಾವು ಮಾಡಿದ್ದು ಕರ್ಮದ ಸಮೃದ್ಧಿಗೋಸ್ಕರ ಉಪಾಸನಾಧ್ಯಂಗಸಹಿತವಾದ ಕರ್ಮ ಏನಿದೆ ಅದು ಜ್ಞಾನ ಬಂದಾಗ ಸಫಲವಾಗುತ್ತೆ ಜ್ಞಾನ ಬರಲಿಲ್ಲ ಅಂದರೆ ಯಾಕೆ ಜ್ಞಾನಕ್ಕೋಸ್ಕರ ಮಾಡ್ತಕ್ಕಂಥದ್ದು ಹಾಗಾಗಿ ಅಖಿಲವನ್ನು ಅಖಿಲಂ ಅಂದರೆ ಅಲ್ಪ ಆಸಮಂತ ಅಖಿಲಂ ಅಂದರೆ ಅಲ್ಪಂ ಅತ್ಯಲ್ಪ ಅಂತ ಮಾಡ್ತಾರೆ ಆ ಕಿಲಂ ಅತ್ಯಲ್ಪ ಕರ್ಮವೂ ಕೂಡ ಜ್ಞಾನ ಬಂದಾಗ ಮಾತ್ರ ಅದು ಫಲವತ್ತು ಆಗತ್ತೆ ವಸ್ತುತಸ್ತು ನಿಜವಾಗಿಯೂ ಕರ್ಮ ಎಂದು ಅತ್ಯಲ್ಪ ಜ್ಞಾನದ ಎದುರು ಹಾಗಾಗಿ ಅದು ಸಫಲವಾಗುವುದು ಜ್ಞಾನ ಬಂದಾಗ ಎಷ್ಟೇ ಕರ್ಮಾನುಷ್ಠಾನ ಮಾಡಿದರೂ ಕೂಡ ನಿಮಗೆ ದೇವರ ಜ್ಞಾನ ಬರಲಿಲ್ಲ ಅಂದರೆ ಅದು ವಿಫಲ ಯಾಕೆಂದರೆ ಕರ್ಮ ಕರ್ಮ ಮಾಡಿದ್ದಕ್ಕೆ ಮುಖ್ಯ ಫಲ ಬೇಸಾಯ ಮಾಡಿದ್ದಕ್ಕೆ ಯಾವುದು ಮುಖ್ಯ ಫಲ ಧಾನ್ಯವು ಧಾನ್ಯ ಕೆಲವರಿಗೆ ಹುಲ್ಲು ಮೇವು ಆಗತ್ತೆ ಹುಲ್ಲು ಹುಲ್ಲು ಗೌಣ ಫಲ ಅದು ಅನಿವಾರ್ಯವಾಗಿ ಬಂದ್ಬಿಡುತ್ತೆ ಅದಕ್ಕೆ ಏನು ಪ್ರಯತ್ನ ವಿಶೇಷ ಪಡಬೇಕಾಗಿಲ್ಲ ಹಾಗಾಗಿ ಧಾನ್ಯವನ್ನು ಪಡೆದು ಮುಖ್ಯವೇ ವಿನಃ ಬೇಸಾಯ ಮಾಡಿದ್ದಕ್ಕೆ ಹುಲ್ಲ ಹಾಗೆ ಕರ್ಮ ಮಾಡಿದ್ದಕ್ಕೆ ಸ್ವರ್ಗಾದಿಗೂ ಪಡೆದು ಮುಖ್ಯ ಅಲ್ಲ ಜ್ಞಾನ ಪಡೆಯುವುದು ಮುಖ್ಯ ಅದಿಲ್ಲ ಅಂದ್ರೆ ಕೃಷಿ ಮಾಡಿದ್ದೇನ್ರಿ ಬೇಸಾಯ ಮಾಡಿದ್ದೇನಿ ಎಷ್ಟು ತುಂಬಾ ಹತ್ತು ಟನ್ ಹುಲ್ಲು ಬಂದಿದೆ ಏನೂ ತೊಂದರೆ ಇಲ್ಲ ಹಸುಗ್ ಹಾಕ್ಲಿಕ್ಕೆ ಏನು ತೊಂದರೆ ಇಲ್ಲ ಈ ಏನು ತಿಂತೀ ಹುಲ್ ತಿಂತೀಯ ಏನು ಉಪಯೋಗ ಬಂತು ಹಾಕಿ ಉಪಯೋಗ ಇಲ್ಲ ಹಾಗೆ ಇದು ಕೂಡ ಸರಿ ರೀ ಹಾಗಾದ್ರೆ ಏನಾಯ್ತು ಇವಾಗ ಕರ್ಮಕ್ಕಿಂತ ಜ್ಞಾನ ಅಧಿಕ ಅಂತ ಹೇಳಿದಾಗ ಈ ಹೇಳಿದ್ರೆ ಏನಾಯ್ತು ಹಾಗಾದ್ರೆ ಕರ್ಮಕ್ಕಿಂತ ಜ್ಞಾನ ಶ್ರೇಷ್ಠ ಅಂತ ಆಯಿತು ನಮ್ಮ ಎಲ್ಲ ಕರ್ಮಗಳು ಇರೋದು ಯಾವುದಕ್ಕೋಸ್ಕರ ಜ್ಞಾನಕ್ಕೋಸ್ಕರ ಅದಕ್ಕೆ ಹೇಳುದು ಎಷ್ಟು ಮಂದಿ ಅದು ತಲೆ ತಲೆಗೆ ಹೊಳೆಯುವುದೇ ಇಲ್ಲ ಯಾಕೆಂದ್ರೆ ನಾವು ಮಾಡಿದ ಕರ್ಮ ಅದು ದೇವರಿಗೆ ಮುದ್ದಿದೆಯೋ ಇಲ್ಲ ಕೃಷ್ಣಾರ್ಪಣೆ ಅಂತ ಹೇಳಿದ್ರೆ ಅವನು ತಗೊಳ್ಬೇಕಲ್ಲ ನೀರು ಕೊಡ್ಲಿಕ್ಕೆ ಬಂದರೂ ಕೆಲವರು ದೇವರು ತಗೊಳ್ಳಲ್ಲ ಒಂದೊಂದ್ಸತಿ ಯಾಕೆಂದರೆ ದೇ ತಗೊಂಡಿದ್ದಾನೋ ಇಲ್ಲವೋ ಅಂತ ಅದಕ್ಕೆ ಬಹಳ ಚೆನ್ನಾಗಿದೆ ಜೀವಸ್ಥೆ ಅತತ್ವ ಜಿಜ್ಞಾಸೋಹೋ ನಾರ್ಥೋ ಎಷ್ಟೇಹ ಕರ್ಮಗಳಿವೆ ತತ್ವವನ್ನು ತಿಳ್ಕೊಳ್ಬೇಕು ಅಂತ ಅಭಿರುಚಿ ಉಂಟಾಗಿಲ್ಲ ಮನುಷ್ಯನಿಗೆ ಶಾಸ್ತ್ರಜ್ಞಾನ ಸಂಪಾದನೆ ಮಾಡಬೇಕು ಅದನ್ನು ತಿಳ್ಕೊಳ್ಬೇಕು ಅಂತ ಅಭಿರುಚಿ ಉಂಟಾಗಿಲ್ಲ ಅಂದರೆ ಅವನ ಕರ್ಮ ಶ್ರಮಯೇವಹಿ ಕೇವಲ ಅದು ಆಶ್ರಮ ಧರ್ಮ ಆಗೋಲ್ಲ ಅದು ಶ್ರಮದಾಯಕವಾದ ಶ್ರಮ ಕೊಡ್ತಕ್ಕಂಥ ಧರ್ಮ ಆಗತ್ಯಪ್ಪ ಹಾಗಾಗಿ ನಮಗೆ ತತ್ವಜ್ಞಾನದಲ್ಲಿ ಅಭಿರುಚಿ ಉಂಟಾದರೆ ಕೃಷ್ಣ ನಮ್ಮ ಕರ್ಮವನ್ನು ತಗೊಂಡಿದ್ದಾನೆ ನಮ್ಮ ಅಂತಃಕರಣ ಶುದ್ಧಿ ಮಾಡಿದ್ದಾನೆ ಅಂತಃಕರಣ ಶುದ್ಧಿ ಆದ್ದರಿಂದಾಗಿ ಜ್ಞಾನ ಬೇಕು ಜ್ಞಾನ ಬೇಕು ಅಂತ ಮನಸ್ಸು ಅದರಲ್ಲಿ ಆಸಕ್ತವಾಗಿದೆ ಇಲ್ಲಂದ್ರೆ ಆಗುವುದಿಲ್ಲ ಹಾಗಾಗಿ ಆ ಜ್ಞಾನ ಸೇರ್ಥ ಅಂತ ಹೇಳಿದಾಗ ಈ ಜ್ಞಾನ ಎಲ್ಲಿಂದ ಪಡಿಬೇಕು ಯಾಕಂದರೆ ಈಗಂತೂ ನೆಕ್ಟಿವ್ಗ ಏನೇ ಎಲ್ಲ ನೆಟ್ಟಿನಲ್ಲಿ ಸಿಕ್ಕಿಬಿಡತ್ತೆ ನಾವು ನೆಟ್ಟಿಗೆ ನೆಟ್ಟಿಗೆ ಹಾಕಿದ್ರೆ ಸಿಗತ್ತೆ ಜ್ಞಾನ ಹಾಗಾಗಿ ಇಷ್ಟು ಇದು ವ್ಯವಸ್ಥೆ ಇರುವಾಗ ನಮಗೆ ಗುರುಗಳು ಯಾಕೆ ಬೇಕು ಬೇಕಾಗಿಲ್ಲ ಅಂತ ಯಾರಾದರೂ ಕೇಳುವ ಸಂಭವ ಇದೆ ಈ ಯಾವುದು ಯಾವ ಯುಗ ನೆಟ್ಟಿಯುಗದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಏ ಏನಿಲ್ಲ ನೆಟ್ಟಿನಲ್ಲಿ ಆ ನೆಟ್ಟಿನ ಆಶಯ ಸ್ಪೀಡಂತ ನಾನು ಹೇಳೋಲ್ಲ ಪ್ರಾಥಮಿಕ ಹಂತದಲ್ಲಿ ಗುರು ಉಪಸತಿ ಮಾಡಿ ಜ್ಞಾನ ಸಂಪಾದನೆ ಮಾಡಿಲ್ಲ ಅಂದರೆ ನೆಟ್ಟೂ ಉಪಯೋಗ ಬೀಡಲ್ಲ ಕೇವಲ ನೆಟ್ಟಿನಿಂದ ನೆಟ್ಟಿಗೆ ಜ್ಞಾನ ಸಂಪಾದನೆ ಮಾಡ್ತೇನೆ ಕುಚ್ಚುತನ ಯಾಕೆ ಮೊದಲು ಸ್ವಲ್ಪ ತರಿಸ್ಕೋ ಸಂಶಯ ಗುರುಮುಖದಿಂದ ಪಾಠ ಕೇಳಿತ್ಯ ಏನೋ ಗೊಂದಲ ಬಂದಿರತ್ತೆ ಅದಕ್ಕೋಸ್ಕರ ನೆಟ್ ನೋಡು ಬೇಡ ಅಂತ ಹೇಳಲ್ಲ ನೆಟ್ಟೇ ಪ್ರಧಾನ ಗುರುಗಳೇ ಬೇಡ ಅಂತ ಹೇಳಿದ್ರೆ ನೆಟ್ಟಿಗಾಗಲ್ಲ ಆದರೆ ಕೃಷ್ಣ ಹೇಳ್ತಾರೆ ತದ್ವಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿದೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ತತ್ವವನ್ನು ಕಂಡಿರ್ತಕ್ಕಂಥವರು ಅಪರೋಕ್ಷ ಜ್ಞಾನಿಗಳು ಯಾರಿದ್ದಾರೆ ಅವರನ್ನು ಹಾಗೆ ಅಪರೋಕ್ಷ ಜ್ಞಾನಿಗಳಲ್ಲರೇ ನಮ್ಗೆ ಗುರುಗಳು ಸಿಗುವುದಿಲ್ಲ ನಮ್ಕಿಂತ ಜಾಸ್ತಿ ಜ್ಞಾನ ಇದ್ದವರು ನಿಷ್ಠೆ ಅಂತ ಅಪರೋಕ್ಷ ಜ್ಞಾನಿಗಳು ಸಿಕ್ಕಿದ್ರೆ ಅಂತೂ ಕೇಳದೆ ಬೇಡ ಎಲ್ಲಾ ಕಡೆ ಅಪರೋಕ್ಷ ಜ್ಞಾನಿಗಳು ಸಿಗುತ್ತಾರ ನಮಗೆ ಇಲ್ಲ ಅವರಿಗೆ ಅಪರೋಕ್ಷ ಜ್ಞಾನ ಆಗಿದೆ ಹಾಗೆ ನಮ್ಗಿಂತ ಇದ್ದಮ್ಮಂತ ತತ್ವವನ್ನು ತಿಳ್ಕೊಂಡಿದ್ದಾರೆ ಅವರು ತತ್ವದರ್ಶಿಗಳು ಹಾಗಾಗಿ ಅಂತ ಗುರುಗಳನ್ನು ಸೇವಿಸಬೇಕು ಅವರಿಗೆ ಏನು ಮಾಡಬೇಕು ಮೊದಲ ಅವರಿಗೆ ನಮಸ್ಕಾರ ಮಾಡಬೇಕು ಪ್ರಣಿಪಾತ ಮಾಡಬೇಕು ಪರಿಪ್ರಶ್ನೆ ಮಾಡಬೇಕು ಸೇವೆ ಮಾಡಬೇಕು ತುಂಬ ಸೇವೆ ಮಾಡಬೇಕು ಗುರು ಶುಶ್ರೂಷಯ ವಿದ್ಯಾ ಅದ ನಂತರ ಹುಚ್ಚುಚ್ಚರಾಗಿ ಪ್ರಶ್ನೆ ಮಾಡಬಾರ್ದು ಗೊತ್ತಾಯ್ತಾರೆ ಪರಿಪ್ರಶ್ನ ಪರಿಪರಿಯಾದ ಪ್ರಶ್ನೆ ಮಾಡಬೇಕು ಅಂದರೆ ಈ ಪುಣ್ಯಾತ್ಮ ಪ್ರಶ್ನೆ ಮಾಡಿಲ್ಲ ಅಂತ ಹೇಳಿದರೆ ಅವರು ಹೇಳಲಿಕ್ಕೆ ಮನಸ್ಸು ಬರಲ್ಲ ಕೆಲವರಿಗೆ ಪ್ರಶ್ನೆ ಮಾಡಿದರೆ ಕೋಪ ಬರತ್ತೆ ಅಂತ ಗುರುಗಳು ಬಹಳ ಮಂದಿ ಇರ್ತಾರೆ ಅದಲ್ಲ ಯಾಕೆಂದರೆ ಅವರಿಗೆ ತತ್ವಜ್ಞಾನದಲ್ಲಿ ತಿಳ್ಕೊಳ್ಬೇಕು ಅಂತ ಒಂದು ಜ್ಞಾನದ ಅಭಿರುಚಿ ಇರುವಾಗ ಮನುಷ್ಯ ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಮಾಡಿಲ್ಲ ಅಂದರೆ ಉತ್ತರ ಕೊಡಲಿಕ್ಕೆ ಆಗಲ್ಲ ನಾ ಪ್ರಶ್ನೆ ಕೆಸಿದ್ದ ಬ್ರಿ ಯಾರು ಪ್ರಶ್ನೆ ಮಾಡಿಲ್ಲ ಅಂದರೆ ನಾವು ಉತ್ತರ ಹೇಳಲಿಕ್ಕೆ ಹೋಗ್ಬಾರ್ದು ಹಾಗೆ ಪ್ರಶ್ನೆ ಅಗತ್ಯವಾಗಿ ಮಾಡಲೇಬೇಕು ಪ್ರಶ್ನೆ ಮಾಡಿದ ತಕ್ಷಣ ಉತ್ತರ ಕೊಡಬೇಕಂತೇನಿಲ್ಲ ಅವರು ನೀವು ಸಂತೋಷ ಹಾಗಾಗಿ ಅವರಿಗೆ ಕಾಯಿಲೆಗೆ ಬೀಳು ಅವರ ಸೇವೆ ಮಾಡು ಅದರಿಂದಾಗಿ ಗುರು ಶುಶ್ರೂಷೆಯಿಂದ ವಿದ್ಯೆ ತಾನೆ ಪ್ರಶ್ನೆ ಮಾಡು ಆವಾಗ ಅವರು ನಿನಗೆ ಉಪದೇಶವನ್ನು ಕೊಡ್ತಾರೆ ಅವರು ನಿನಗೆ ಜ್ಞಾನಜನಕವಾದ ಶಾಸ್ತ್ರವನ್ನು ಉಪದೇಶ ಮಾಡ್ತಾರೆ ಹಾಗಾಗಿ ಅದರಿಂದ ತತ್ವವನ್ನು ತಿಳ್ಕೋ ಅಂತ ಹೇಳ್ತಾರೆ ಏನ್ರಿ ಅರ್ಜುನ ಜ್ಞಾನಿಯಾಗಿ ಬಿಟ್ಟಿದ್ದಾನೆ ಅಪರೋಕ್ಷ ಜ್ಞಾನ ನೀನು ಅವರು ನಿನಗೆ ಜ್ಞಾನ ಕೊಡ್ತಾರೆ ಅದನ್ನು ಆ ತತ್ವವನ್ನು ನೀನು ತಿಳಿ ಅಂದರೆ ಏನು ರೀ ನನಗೆ ಜ್ಞಾನ ಬಂದಿದೆ ನಾನು ಯಾಕೆ ತಿಳಿಬೇಕು ನಾನು ಯಾಕೆ ಗುರುಪ ಸತ್ಯ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅವನ ಜ್ಞಾನಿ ಆಗಿರ್ಬೋದು ಆದರೆ ಒಂದೊಂದು ಸರ್ತಿ ಜ್ಞಾನ ತಿರೋಧಾನ ಆಗುತ್ತೆ ಜ್ಞಾನ ಮರೆಯಾಗತ್ತೆ ಜ್ಞಾನ ಮರೆಯಾದಾಗ ಮತ್ತೆ ಅದು ಮರೆಯ ಅದರ ಮರೆಯಾದದ್ದು ಹೋಗಬೇಕು ಮತ್ತು ಆವಿರ್ಭವಿಸ್ಬೇಕಂತಾದರೆ ಜ್ಞಾನಿಯಾಗಿದ್ದರೂ ಮತ್ತೆ ಗುರುಗಳ ಉಪಶಕ್ತಿ ಮಾಡಿ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅದಕ್ಕೆ ಕೃಷ್ಣ ಏನು ಮಾಡಿದ ಅವನ ಜ್ಞಾನಿಯಾಗಿದ್ದರೂ ಈಗ ಅವನ ಜ್ಞಾನ ತಿರೋಧಾನ ಆಗಿದೆ ಅದರಿಂದಾಗಿ ಮತ್ತೆ ಅದನ್ನು ಆವಿರ್ಭಾವಗೊಳಿಸೋಕ್ಕೋಸ್ಕರವೇ ಕೃಷ್ಣ ಉಪದೇಶ ಮಾಡಿದ್ದಾನೆ ಅಂತ ತಿಳ್ಕೊಳ್ಬೇಕಾದವು ಯಜ್ಞಾತ್ಮ ನ ಮೋಹ ನ ಪುನರ್ಮೇಹಂ ಮೋಹಂ ಏನ್ ಯಾಸ್ತಿ ಪಾಂಡವ ಸಾಕಾ ಮುಖಕ್ಕೆ ಮಂಗಳಾರತಿ ಮಾಡಿದ್ದು ಈಗ ನೀನು ಯುದ್ಧ ಎಂಬುದು ಅಧರ್ಮ ಕುರುಹಿರೆಯನ್ನು ಕೊಲ್ಲುವುದು ಅಧರ್ಮ ಪಾಪ ಬರತ್ತೆ ಇದು ನಿನ್ನ ಮೋಹ ಇದು ನಿನ್ನ ಮಿಥ್ಯಾಜ್ಞಾನ ಮೋಹ ಅಂದರೆ ಮಿಥ್ಯಾಜ್ಞಾನ ಒಂದು ಕಡೆಯಲು ಬಂದು ವ್ಯಾಮೋಹ ಇನ್ನೊಂದು ಕಡೆ ಧರ್ಮದ ಬಗ್ಗೆ ಗೊಂದಲ ಮಿಥ್ಯಾಜ್ಞಾನ ನೀನು ಸರಿಯಾಗಿ ತಿಳುವಳಿಕೆಯನ್ನು ಪಡೆದ್ರೆ ಮತ್ತೆ ಈ ಮೋಹ ಈ ಬಂದು ಓಮೋಹ ನಿನಗೆ ಬರಲ್ಲ ಅಥವಾ ಅಧರ್ಮ ಧರ್ಮವನ್ನೇ ಅಧರ್ಮ ಎಂಬ ಭ್ರಮೆ ನಿನಗೆ ಹೋಗುವುದು ಹಾಗಾದ್ರೆ ಅರ್ಜುನ ಮಾತಾಡಿದ್ದು ಪ್ರಜ್ಞಾವಾದ ಅಲ್ಲ ಪ್ರಜ್ಞಾ ಜ್ಞಾನಪೂರ್ವಕವಾದವಲ್ಲ ಮೋಹಪೂರ್ವಕವಾದವಾದ ಅಂತ ಕೃಷ್ಣನೇ ಹೇಳ್ತಾ ಇದ್ದಾನೆ ಹಾಗೆ ಮಧ್ವಾಚಾರ್ಯ ಹೇಳಿದ ಅರ್ಥ ಸರಿ ಉಂಟು ಪ್ರಾಜ್ಞರಿಗೆ ವಾದಕ್ಕೆ ವಿರುದ್ಧವಾದ ವಾದ ಜ್ಞಾನಿಗಳಿಗೆ ಸಮ್ಮತವಾದ ವಾದ ನಿನ್ನದಲ್ಲ ಎಂದಾಗಿ ಭಗವಂತ ಮಧ್ವಾಚಾರ್ಯ ಏನು ವ್ಯಾಖ್ಯಾನ ಮಾಡಿದ್ದಾನೆ ಅಲ್ಲಿ ಅವನು ಧ್ಯಾನಪೂರ್ವಕವಾದ ವಾದ ಅಲ್ಲ ಮೋಹಪೂರ್ವಕವಾದ ವಾದ ಅವರದ್ದು ನೀನು ಈ ರೀತಿಯಾಗಿ ತಿಳ್ಕೊಂಡು ನಿಮಗೆ ಮತ್ತೆ ಮೋಹ ಕಾಣೋದಿಲ್ಲ ಏನ ಭೂತಾನಿ ಅಶೇಷೇಣ ದಕ್ಷಸ್ಯಾತ್ಮನ್ ಯಥೋಮಯಿ ಕೃಷ್ಣ ಹೇಳ್ತಾನೆ ಮೋಹನ್ ಆಶ ಆದ್ರಿಂದಾಗಿ ಸರ್ವಾಂತರಿ ಯಾರ ನನ್ನಲ್ಲಿ ಎಲ್ಲಾ ಜೀವರನ್ನು ನೀನು ಕಾಣ್ತೀ ಎಲ್ಲಾ ಜೀವರು ಪರಮಾತ್ಮ ನನ್ನನ್ನು ಆಶೈಸ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ತಾ ಇದ್ಯಾ ಓಹೋ ಏನ್ರಿ ಹಾಗೂ ನಾವ ಗುರುಗಳು ನಮಗೆ ಏನು ಉಪದೇಶ ಮಾಡ್ತಾರೆ ಅಂತ ಅರ್ಥ ಐತಿ ಈಗ ಹಾಗಾದ್ರೆ ಗುರುಗಳ ಉಪದೇಶವನ್ನು ಪಡೆದ ನಂತರ ಎಲ್ಲಾ ಜೀವರಾಶಿಗಳು ದೇವರಲ್ಲಿ ಇರ್ತಾರಂತ ತಿಳ್ಕೊಳದೇ ವಿನಾಹ ಎಲ್ಲಾ ಜೀವರು ಪರಬ್ರಹ್ಮ ಅಂತಕೊಳ್ಳೋದಲ್ಲ ಅಂತ ಅರ್ಥ ಆಯ್ತ ಅದ್ವೈತ ಸಿದ್ಧಾಂತ ಸರಿ ಅಲ್ಲ ಅಂತ ಅರ್ಥ ಆಯ್ತ ಅದಿ ದೇವ್ರು ಎಷ್ಟು ಚೆನ್ನಾಗಿ ಹೇಳ್ತಾನಂದ್ರೆ ನನ್ನಲ್ಲಿ ಮತ್ತೆ ಚಿಲ್ರೆ ರುದ್ರನಲ್ಲಿಯೋ ಬ್ರಹ್ಮನಲ್ಲಿಯೋ ಅಲ್ಲ ನನ್ನಲ್ಲಿ ಅಂತ ಹೇಳ್ತಾನೆ ಪರಮಾತ್ಮ ಆತ್ಮನಿ ಅಂತ ಮೈ ಆತ್ಮ ಮತ್ತೆ ಯಾರು ಇನ್ನೊಬ್ಬ ಅಲ್ಲ ಮೈ ಅಂತರಿಯಾನೆಯಾದ ಸರ್ವತ್ರ ವ್ಯಾಪ್ತನಾದ ನನ್ನಲ್ಲಿ ಎಲ್ಲಾ ಜೀವರನ್ನು ನೀನು ಕಾಣ್ತೀನಿ ಹಾಗರೆ ದೇ ದೊಡ್ಡ ಗುರುಗಳು ಉಪದೇಶ ಕೊಟ್ಟ ನಂತರ ನಮಗೆ ದೇವರ ದರ್ಶನ ಹೇಗೆ ಆಗತ್ತೆ ಅಂದರೆ ಎಲ್ಲ ಜೀವರ ಸ್ವರೂಪ ಕೃಷ್ಣ ಅಂತ ಆಗೋದಿಲ್ಲ ಎಲ್ಲ ಜೀವರಿಗೆ ಆಶ್ರಯ ಸರ್ವಭೂತ ನಿವಾಸೋ ಸಿ ವಾಸುದೇವ ನಮೋಸ್ತುತೇ ಎಂಬುದಾಗಿ ಹೀಗೆ ಅಲ್ಪದೋಕ್ಷ ದರ್ಶನ ಆಗತ್ತೇವೆ ನಾ ಎಲ್ಲ ಜೀವರೇ ಪರಮಾತ್ಮ ಅಂತ ಆಗೋದಿಲ್ಲ ಸರಿ ನೀ ಎಂಥ ಪಾಪವೇ ಮಾಡಿರಲಿ ಸಿಕ್ಕಾಪಟ್ಟೆ ಪಾಪ ಮಾಡಿದರೂ ಕೂಡ ಆ ಜ್ಞಾನದ ಮಹಿಮೆಯಿಂದ ಎಲ್ಲ ಪಾಪವನ್ನು ಕೂಡ ದಾಡ್ತಾ ಇದ್ದಂತ ಜ್ಞಾನದ ಮಹಿಮೆಯನ್ನು ಕೂಡ ಕೃಷ್ಣ ಹೇಳ್ತಾ ಇದ್ದಾನೆ ಎಷ್ಟೇ ನೀನು ಪಾಪ ಮಾಡಿದರೂ ಕೂಡ ಜ್ಞಾನದ ಪಾಪೇದ್ಯ ಪಾಪಕೃತ್ಯೋಪಿ ಪಾಪಕೃತ ಅತಿಶಯ ಪಾಪಕಾರಿ ತುಂಬಾ ಪಾಪ ಮಾಡಿದವನಂತೆ ಇಟ್ಕೊಳ್ಳು ಅದೆಲ್ಲ ಪಾಪವನ್ನು ಕೂಡ ಜ್ಞಾನ ಎಂಬ ನೌಕೆಯಿಂದ ಆ ಪಾಪ ಸಮುದ್ರವನ್ನು ದಾಟುತ್ತಾ ಇದ್ದಿ ಜ್ಞಾನ ಎಂಬ ದೋಣಿ ನೆಟ್ಟಿಗಿದ್ರೆ ಎಂಥ ಪಾಪ ಸಮುದ್ರವನ್ನು ಕೂಡ ದಾಟಬಹುದು ಅದಕ್ಕೆ ಜ್ಞಾನ ಎಂಬ ದೊಡ್ಡ ನೌಕೆ ಅದನ್ನು ಕೊಡತಕ್ಕಂಥವ್ರು ಗುರುಗಳು ಆ ಗುರುಗಳಿಂದ ಜ್ಞಾನ ನೌಕೆಯನ್ನು ಪಡೆದರೆ ಸಂಸಾರ ಸಮುದ್ರ ಅಥವಾ ಪಾಪ ಸಮುದ್ರಕ್ಕೆ ಭಯಪಡುವ ಅಗತ್ಯ ಇಲ್ಲ ಸುಲಭವಾಗಿ ದಾಟಬಹುದು ಎಷ್ಟು ಚೆನ್ನಾಗಿ ಪರಮಾತ್ಮ ಹೇಳ್ತಾನೆ ನೋಡಿ ಪಾಪವನ್ನು ದಾಟುವುದು ಪಾಪವನ್ನು ಸುಡು ನೋಡಿ ಬೆ ಕಟ್ಟಿಗೆ ಇರುತ್ತೆ ಒಳ್ಳೆ ಫಸ್ಟ್ ಕ್ಲಾಸ್ ಆಗಿ ಪ್ರಜ್ವಲಿಸುವ ಬೆಂಕಿಗೆ ಕಟ್ಟಿಗೆ ಹೇಗೆ ಸುಟ್ಟು ಭಸ್ಮ ಮಾಡುತ್ತೆ ಕಟ್ಟಿಗೆಯನ್ನು ಆ ಬೆಂಕಿ ಅದೇ ರೀತಿಯಾಗಿ ಜ್ಞಾನ ಎಂಬ ಬೆಂಕಿ ನಮ್ಮ ಎಲ್ಲ ಕರ್ಮಗಳು ಕೂಡ ಸುಟ್ಟು ಭಸ್ಮ ಮಾಡ್ತಾ ಇದೆ ಓಹೋ ಕೆಲವು ಕಡೆಯಲ್ಲಿ ಏನಿರುತ್ತೆ ಕನ್ಫ್ಯೂಷನ್ ಏನಂತ ಹೇಳ್ರಿ ಇಲ್ಲಿ ಕರ್ಮ ಎಂಬುದೇ ಮಾಡುತ್ತೆ ಕರ್ಮವನ್ನು ಏನು ಮಾಡುತ್ತೆ ಜ್ಞಾನ ಸುಟ್ಟು ಭಸ್ಮ ಮಾಡ್ತದೆ ಅಂತ ಇನ್ನೊಂದು ಕಡೆಯಲ್ಲಿ ನಡುತ್ತೆ ಕರ್ಮ ಪದ್ಮಪತ್ರ ಮಸ ಅಂಟುವುದೇ ಇಲ್ಲ ಕರ್ಮ ಸುಟ್ಟು ಭಸ್ಮ ಮಾಡುವುದು ಕರ್ಮ ಅಂಟುವುದಿಲ್ಲ ಈ ಕನ್ಫ್ಯೂಷನ್ ನಮಗೆ ಎರಡು ದೃಷ್ಟಾಂತ ಕೊಡ್ತಾರೆ ಹೇಗೆ ಹತ್ತಿ ಹತ್ತಿಯನ್ನು ಹೇಗೆ ಬೆಂಕಿ ಸುಟ್ಟು ಭಸ್ಮ ಮಾಡುತ್ತೋ ಹಾಗೆ ಕರ್ಮವನ್ನು ಸುಟ್ಟು ಭಸ್ಮ ಮಾಡುತ್ತೆ ಅಂತ ಇನ್ನೊಂದು ಕಡೆ ಅಂತ ಪಾಪ ನಸ್ಲಿಷ್ಯಂತೆ ಹೇಗೆ ಪದ್ಮಪತ್ರದಲ್ಲಿ ನೀರು ಹಾಕಿದರೂ ಕೂಡ ಅದು ಲೇಪ ಆಗುವುದಿಲ್ಲ ಅದರಂತೆ ಜ್ಞಾನಿಗೆ ಕರ್ಮದ ಲೇಪ ಆಗುವುದಿಲ್ಲ ನಾನು ಈಗ ಕನ್ಫ್ಯೂಷನ್ ಎರಡು ದೃಷ್ಟಾಂತ ಕೊಟ್ಟಿದ್ದಾರೆ ಅತ್ತಿರಾಶಿಯಂತೆ ಅತ್ತಿರಾಶಿಯನ್ನು ಬೆಂಕಿ ಸುಡುವಂತೆ ಜ್ಞಾನ ಎಂಬ ಬೆಂಕಿ ಪಾಪ ಎಂಬ ಕರ್ಮ ಎಂಬ ಪಾಪಕರ್ಮ ಎಂಬ ಹತ್ಯೆ ರಾಶಿಯನ್ನು ಸುಡುವುದೋ ಅಥವಾ ಕಮಲಪತ್ರದಲ್ಲಿ ನೀರು ಅಂಟದಂತೆ ನಮಗೆ ಅಂಟುವುದಿಲ್ಲ ಅಂಟುವುದಿಲ್ಲ ಅಂಬುದು ಬೇರೆ ಸುಡುವುದು ಬೇರೆ ಈಗ ನಮ್ಗೆ ಕನ್ಫ್ಯೂಷನ್ ಆಯಿತು ಏನು ಸಮಾಚಾರ ಅಂತ ಸುಟ್ಟೋಗುತ್ತಾ ಅಂಟುವುದಿಲ್ಲ ಹೇಗೆ ಹೇಳಿ ನೀವು ಉತ್ತರ ಕೊಡಿ ಸುಟ್ಟೋಗುತ್ತಾ ಇದ್ರೂ ಅಂಟುದಿಲ್ಲ ಯಾರು ಯಾವ ಎರಡು ದೃಷ್ಟಾಂತ ಕೊಟ್ಟಿದ್ದಾರೆ ಸುಟ್ಟು ಹೋಗುವುದಿಲ್ಲ ಸುಟ್ಟೋಗುತ್ತೆ ಅಂತೇಳಿದ್ದಾರೆ ಅಂಟುವುದಿಲ್ಲ ಅಂತ ಹೇಳ್ತಾರೆ ಅಂಟುವುದಿಲ್ಲದೆ ಇದೇ ಆದರೆ ಅಂಟುವುದಿಲ್ಲ ಅಷ್ಟೇ ಇರುತ್ತೆ ಅಂಟುವುದಿಲ್ಲ ಸುಟ್ಟೋಗೋದ್ರಿಂದ ಸುಟ್ಟು ವಸ್ತು ಆಗೋದು ಅದಕ್ಕಿಂತ ವ್ಯತ್ಯಾಸ ಇಲ್ವಾ ಅಂಟುವುದಿಲ್ಲ ಎಂಬುದಕ್ಕೂ ಸುಟ್ಟೋಗುತ್ತೆ ಎಂಬುದಕ್ಕೂ ವ್ಯತ್ಯಾಸ ಇಲ್ಲರಿ ಮತ್ತು ಈಗ ಕನ್ಫ್ಯೂಷನ್ ಆಯ್ತಲ್ಲ ಏನು ಮಾಡಬೇಕು ನಾವು ಯಾಕೆ ತಿಳ್ಕೊಳ್ಬೇಕೀಗ ಅಂಟುವುದಿಲ್ವೋ ಸುಟ್ಟೋಗುತ್ತೋ ಹೇಳ್ರಿ ತಲೆ ಹನ್ನೆರಡು ದಿನ ಆಯ್ತು ಎರಡೂ ಸರಿ ಅಂದ್ರೆ ಸಂಚಿತ ಕರ್ಮಗಳೆಲ್ಲ ಹಿಂದೆ ಮಾಡಿದ ಅಪರೋಕ್ಷ ಜ್ಞಾನಕ್ಕಿಂತ ಮೊದಲು ಮಾಡಿದ ಸಂಚಿತ ಕರ್ಮಗಳೆಲ್ಲ ಸುಟ್ಟು ಭಸ್ಮವಾಗತ್ತೆ ಪೂರ್ವೋತ್ತರ ಅಗ ವಿಶ್ಲೇಷ ವಿನಾಶಯೋ ಹೋ ಮುಂದೆ ಜ್ಞಾನ ಬಂದ ನಂತರ ಮಾಡುವ ಕರ್ಮ ಅದು ಅಂಟುಡಿ ಹಿಂದೆ ಮಾಡಿದ್ದು ಸುಟ್ಟು ಭಸ್ಮ ಆಗತ್ತೆ ಮುಂದೆ ಮಾಡ್ತಕ್ಕ ಜ್ಞಾನ ಬಂದ ನಂತರ ಮಾಡ್ತಕ್ಕಂಥದ್ದು ಕರ್ಮ ಅಂಟುವುದಿಲ್ಲ ಅಂಟುವುದಿಲ್ಲ ಯಾಕೆಂದ್ರೆ ಜ್ಞಾನ ಮೊದಲೇ ಬಂದ್ಬಿಟ್ಟು ಸುಟ್ಟಾಕ್ಬಿಡುತ್ತೆ ಇದು ನಂತರ ಮಾಡುವಂಥದ್ದು ಅದು ಅಂಟುವುದೇ ಇಲ್ಲ ಹೇಬ ಆಗಿದೆ ಇದು ಜ್ಞಾನದ ಮಹಿಮೆ ಅದಕ್ಕೆ ಎರಡು ಹೇಳಿದ್ದಾರೆ ಪದ್ಮಪತ್ನ ಮೀವಾಂಬಸ ಅಂತ ಹೇಳಿದ್ದಾರೆ ಹತ್ತಿರಾಶಿಯನ್ನು ಬೆಂಕಿ ಸುಡುವಂತೆ ಕರ್ಮ ರಾಶಿಯನ್ನು ಸುಡುತ್ತದೆ ಅಂತೂ ಹೇಳಿದ್ದಾರೆ ಎರಡೂ ಸರಿ ಸಂಚಿತ ಕರ್ಮವನ್ನು ಸುಟ್ಟು ಭಸ್ಮೆ ಮಾಡುತ್ತೆ ಜ್ಞಾನ ಬಂದಂತರ ಮಾಡ್ತಕ್ಕಂಥ ಕರ್ಮವನ್ನು ಅದು ಅಂಟುದಂತೆ ಮಾಡುತ್ತೆ ಜ್ಞಾನದ ಮಹಿಮೆ ಅಂತಹದ್ದು ಹಾಗಾಗಿ ನೀನು ಜ್ಞಾನಕ್ಕೆ ಸದೃಶದ ಪವಿತ್ರವಾದ ವಸ್ತು ಖಂಡಿತವಾಗಿಯೂ ಕೂಡ ಈ ಲೋಕದಲ್ಲಿ ಬೇರೆ ಯಾವುದೂ ಇಲ್ಲ ನಹಿ ಜ್ಞಾನೇನ ಸದೃಶಂ ಪವಿತ್ರ ನಿಹವಿದ್ಯತೆ ಇಲ್ಲಿ ಇಲ್ಲಿ ಅಂದರೆ ಈ ಈ ಲೋಕದಲ್ಲಿ ಅದು ಈ ಲೋಕಲ್ ಅಂದ್ರೆ ಇನ್ನೊಂದು ಚೆನ್ನಾಗಿ ಅರ್ಥ ಮಾಡಬೇಕು ಅವತ್ತು ಎಲ್ಲಿ ಹೇಳ್ತಾ ಇದ್ದಾನೆ ಹೇಳ್ರಿ ಎಲ್ಲಿ ಹೇಳಿದೆ ಇಲ್ಲಿ ಅಂದರೆ ಕುರುಕ್ಷೇತ್ರ ಕುರುಕ್ಷೇತ್ರ ಅಂದ್ರೆ ಯಾವ ಭೂಮಿ ಅದು ಕರ್ಮಭೂಮಿ ಭೋಗ ಭೂಮಿ ಅಲ್ಲದು ಅದು ಕರ್ಮಭೂಮಿ ಭಾರತ ವರ್ಷ ಬರದಕ್ಕಂಡ ಎಲ್ಲಿಂದ ಎಲ್ಲಿವರೆಗೆ ಹೇಳ್ರಿ ಅದು ಗೊತ್ತಿದೆ ಕರ್ಮಭೂಮಿ ಎಲ್ಲಿಂದ ಎಲ್ಲಿವರೆಗೆ ಕರ್ಮಭೂಮಿ ಆ ಸೇತೋಹೋ ಆ ಹಿಮಾರಾದ್ರಿ ಹಿಮಾಲಯ ಪರ್ವದಿಂದ ಆರಂಭಿಸಿ ಕನ್ಯಾಕುಮಾರಿ ಕನ್ಯಾಕುಮಾರಿ ತನಕ ಏನಿದೆ ಅದು ಕರ್ಮಭೂಮಿ ಭಾರತ ವರ್ಷ ಭರತ ಕಂಡ ಅದು ಕರ್ಮಭೂಮಿ ಇಲ್ಲಿ ಪವಿತ್ರವಾದ ವಸ್ತು ಯಾವುದಂದ್ರೆ ಜ್ಞಾನ ಜ್ಞಾನಕ್ಕಿಂತ ಬಿಗಿಲಾದ ಪವಿತ್ರವಾದ ವಸ್ತುವೇ ಇಲ್ಲ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನೇ ಯಾರಿಗೆ ಯೋಗ ವಿಷಯದಲ್ಲಿ ಒಳ್ಳೆ ಸಿದ್ಧಿ ಉಂಟು ಅಂದರೆ ಯಾರು ಸರಿಯಾದ ಜ್ಞಾನೋಪಾಯದ ಸಿದ್ಧಿಯನ್ನು ಪಡೆದಿದ್ದಾನೆ ಅವನಿಗೆ ತುಂಬ ಸಮಯ ಹಿಡ್ಕೊಳ್ತದೆ ತುಂಬ ಸಮಯ ಹಿಡಿದ ನಂತರ ಅವನು ಅದನ್ನು ಬಡಿತಾನೆ ಯೋಗ ವಿಷಯದಲ್ಲಿ ಸಿದ್ಧಿ ಪಡೆದವನಾಗಿರುವ ಜ್ಞಾನೋಪಾಯವನ್ನು ಚೆನ್ನಾಗಿ ಅನುಷ್ಠಾನ ಮಾಡಿದವನಾಗಿವೆ ಖಾಲೇನ ವಂದತಿ ಆತ್ತರಿ ವಂದತಿ ತನ್ನಲ್ಲಿ ಅವನು ಜ್ಞಾನವನ್ನು ಪಡೆದು ಉದ್ಧಾರ ಆಗ್ತಾನೆ ಇದೆಲ್ಲ ಎಂಥ ಸಮಾಚಾರ ಇದು ಆತ್ಮ ನಿಂದತಿ ಅಲ್ಲಿ ಮನಸ್ಸಿನಲ್ಲಿ ಹೊಂದುತ್ತಾನೆ ಏನರ್ಥ ಮನಸ್ಸಿನ ಹೊಂತಾನೆ ಮನಸ್ಸಿನಲ್ಲಿ ಹೊಂದುತ್ತಾನೆ ಮನಸ್ಸಿನಲ್ಲೂ ಹೊಂದುತ್ತಾನೆ ಮನಸ್ಸಿನ ಅರ್ಥ ಮತ್ತು ಹೊರಗೆ ಹೊಂತಾನ ಅದು ಹೇಳುದು ಅಂತ ಅದರ ಅಭಿಪ್ರಾಯ ಅನ್ನೋದು ಹೀಗೆ ಅನ್ನಿಸ್ತಾ ಇದೆ ಆತ್ಮ ನಿವಿಂದ ಇದು ಈಗ ಅವನಿಗೆ ಇದು ವೃತ್ತಿಜ್ಞಾನ ಕೆಡಜ್ಞಾನ ಆತ್ಮಸ್ವರೂಪತವಾದ ಒಂದು ಜ್ಞಾನ ಇದೆ ಇದು ಅಂತಃಕರಣ ಪ್ರಣಾಮರೂಪವಾದ ಜ್ಞಾನವೇ ಪಡಿತದೆ ಅದು ಕೊಡ್ತಕ್ಕಂಥವನು ಕಾಲೇನ ನಿಂದಗತಿ ತುಂಬ ಕಾಲ ಸಾಧನ ಮಾಡಿ ಮಾಡಿ ಬರ್ತದೆ ಯಾರಿಗೆ ಬರುತ್ತೆ ಶ್ರದ್ಧೆ ಇದ್ದವನಿಗೆ ಬರುತ್ತೆ ಭಗವಂತ ಸರ್ವೋತ್ತಮ ಅಂತ ಭಾವನೆ ಇದ್ದವನಿಗೆ ಬರುತ್ತೆ ಸಂಯತೆ ಅಂದರೆ ಇಂದ್ರಿಯ ನಿಗ್ರಹ ಇದ್ದವನಿಗೆ ಬರುತ್ತೆ ಇದು ಇದ್ದವನಿಗೆ ಮಾತ್ರ ಭಗವಂತನ ಆಸ್ತಿ ಬುದ್ಧಿಯುಳ್ಳವನು ಇಂದ್ರಿಯ ಸಂಯಮಳ್ಳವನು ಅವನಿಗೆ ಅಪರೋಕ್ಷ ಜ್ಞಾನ ಅದರಿಂದಾಗಿ ಪರಾಂ ಶಾಂತಿ ಸ್ವಲ್ಪ ಸಮಯ ಇಲ್ಲದೇನೆ ವಿಳಂಬ ಇಲ್ದೇನೆ ಪ್ರಾರಬ್ಧ ಕರ್ಮ ಎಂಬುದು ಇಲ್ಲ ಅಂತಾದರೆ ಈ ಈ ಈ ಜನ್ಮದಲ್ಲೇ ಶೀಘ್ರವಾಗಿ ಅವನು ಆ ಮೋಕ್ಷವನ್ನು ಪರಾಶಾಂತಿ ಅಂದರೆ ಮೋಕ್ಷವನ್ನು ಪಡಿತಾನೆ ಅಂತ ದೇವರು ಹೇಳಿ ಯೋಗ ಸಂನ್ಯಸ್ಥ ಕರ್ಮಾನಂ ಜ್ಞಾನ ಸಂಶ ಯಾಕಂದ್ರೆ ಒಂದು ಹೇಳ್ತಾನೆ ಯಾವಾಗಲೂ ಡೌಟ್ ಪಡಬೇಡಿ ಅಜ್ಞಶ್ಚ ಅಶ್ರದ್ಧಶ್ಚ ಸಂಶಯಾತ್ಮ ವಿನಶ್ಯತಿ ನಾಯಂ ಲೋಕೋಸ್ತಿನ ಪರೋ ನ ಶತಂ ಸಂಶಯಾತ್ಮನ ಒಂದು ಎಚ್ಚರಿಕೆ ಕೊಡ್ತಾನೆ ಏನಂದರೆ ತತ್ವ ವಿಷಯದಲ್ಲಿ ಯಾವಾಗಲೂ ಸಂಶಯ ಸ್ವಭಾವದವನು ಏನು ಹೇಳಿದರೂ ಸಂಶಯ ಸಂಶಯ ಸಂಶಯ ಒಂದು ಅಜ್ಞಾನ ಶ್ರದ್ಧೆ ಇಲ್ಲದವನು ಸಂಶಯ ಸಂಶಯ ಎಂಬುದೇ ಅವನ ಸ್ವರೂಪ ಸಂಶಯವೇ ಅವನ ಸ್ವಭಾವ ಇಂಥವರಿಗೆ ಗ್ಯಾರಂಟಿ ದೇವರು ಉಳಿಯುವುದಿಲ್ಲ ಏನು ಹೇಳಿದರೂ ಸಂಶಯ ಏನು ಹೇಳಿದರೂ ಸಂಶಯ ಅಂದರೆ ಅರ್ಥ ಏನು ಸಂಶಯ ಅಂದ್ರೆ ಯಾರು ಕಲಿ ಇವನು ದ್ವಾಪರ ಶಕುನಿ ಫ್ರೆಂಡ್ ಅಂತ ಅರ್ಥ ಶಕುನಿ ಶಕುನಿ ಇದ್ದಾನಲ್ಲ ಅವನು ಸಂಶಯಕ್ಕೆ ಅಭಿಮಾನಿ ದೈತ್ಯ ದ್ವಾಪರ ದ್ವಾಪರ ಅವನು ಅಂದ್ರೆ ಅವನು ಸಂಶಯವೇ ಸ್ವಭಾವ ಅಂತಾದ್ರೆ ಏನು ಹೇಳಿದ್ರು ಸಂಶಯ ಅವನ ಸ್ವಭಾವೇ ಸಂಶಯ ಏನ್ಮಾಡ್ತೀರ ಅವನಿಗೆ ಉದ್ಧಾರ ಆಗೋಲ್ಲ ಸಂಶಯ ಸ್ವಭಾವ ನನಗೆ ಉದ್ಧಾರ ಆಗೋದಿಲ್ಲ ಅಂದ್ರೆ ವಿಪರೀತ ಜ್ಞಾನವೇ ಅವನ ಸ್ವಭಾವ ಆದ್ರೂ ಅಂಥವರು ಉದ್ಧಾರ ಆಗೋಲ್ಲ ಅಂತ ಅರ್ಥ ಇತ್ತು ಶ್ರದ್ಧೆ ಇಲ್ಲ ಅಜ್ಞಾನ ಇದೆ ಇಂಥವರಿಗೆಲ್ಲ ಎಲ್ಲಿ ಜ್ಞಾನ ಬರಬೇಕು ಎಷ್ಟು ಪ್ರಯತ್ನ ಪಟ್ಟರು ಅವರಿಗೆ ಜ್ಞಾನ ಬರುವುದಿಲ್ಲ ಅಂದ್ರೆ ಎರಡರ್ಥ ಅರ್ಥ ದ್ವಯ ಏನಂದ್ರೆ ವಿರೋಧಿ ಜ್ಞಾನ ಇದ್ರೂ ಬರಲ್ಲ ತತ್ವಜ್ಞಾನ ಇದ್ರೂ ಬರಲ್ಲ ವಿರೋಧಿ ಜ್ಞಾನ ಇದ್ರೂ ಬರಲ್ಲ ಸಂಶಯ ಇದ್ರೂ ಬರಲ್ಲ ಮತ್ತೇನಾಗ್ತಾನೆ ಅವನು ನರಕಂ ವಿನಶ್ಯತಿ ಅಂದರೆ ನರಕ ನರಕಕ್ಕೋಗ್ತಾನೆ ಸಂಶಯ ಇದ್ರೆ ನರಕಕ್ಕೋಗ್ತಾನೆ ಅಂತ ಎಲ್ಲೂಂಟು ಎಕ್ಸಾಂಪಲ್ ಕೃಷ್ಣನ ವಾಕ್ಯದಲ್ಲಿ ಏ ಅಶ್ವತ್ತಾಮ ಹತ ಅಂತ ಹೇಳಿದರು ಅಶ್ವತ್ತಾಮ ಹತ ಅಂತ ಹೇಳಿದ್ರೆ ಅದು ಸುಳ್ಳು ಹೇಳಿದಾಗತ್ತೆ ಅದು ಸುಳ್ಳೋ ಸತ್ಯವೋ ಒಂದು ಗೊಂದಲ ಉಂಟು ಅವನಿಗೆ ಅಲ್ಲಿ ಅವನಿಗೆ ಪೂರ್ಣ ಮನಸ್ಸಲ್ಲಿ ಹೇಳಿಲ್ಲ ಯಾರು ಸಂಶಯ ಬಂತವನಿಗೆ ಕೃಷ್ಣ ನನ್ನ ಹತ್ರ ಸುಳ್ಳು ನುಡಿಸ್ತಾನೆ ಕೃಷ್ಣ ನುಡಿಸಿದ್ದೆಲ್ಲ ಸತ್ಯವೇ ಇದು ಸುಳ್ಳಲ್ಲ ಎಂಬ ಅವನಿಗೆ ದೃಢ ನಿಶ್ಚಯ ಇರಲಿಲ್ಲ ಸಂಶಯ ಇತ್ತು ಸಂಶಯಾತ್ಮ ಆದ್ರಿಂದ ಏನಾಯ್ತು ಅವನಿಗೆ ನರಕದ ಇದು ನರಕಲ್ಲ ಕೃತ್ರಿಮ ನರಕ ದರ್ಶನ ಆಯಿತು ಧರ್ಮರಾಜನನ್ನೇ ಬಿಡಲಿಲ್ಲ ಹಾಗಾಗಿ ಎಚ್ಚರದಿಂದಿರಲಿ ಅಂತ ಹೇಳ್ತಾನೆ ಅವನಿಗೆ ಈ ಲೋಕವೂ ಸಿಗುದಿಲ್ಲ ಪರಲೋಕವೂ ಸಿಗುವುದಿಲ್ಲ ಸಂಶಯವನ್ನು ಪ್ರತಿಯೊಂದರಲ್ಲಿಯೂ ಸಂಶಯ ಸಂಶಯ ಸಂಶಯ ದೇವರಿದ್ದಾನೆ ಇಲ್ಲೋ ಯಾರಿಗತ್ತೋ ಅಂತ ಹೀಗೆ ಮಾಡ್ತಾ ಬಿಡಿದ್ರೆ ಮನುಷ್ಯರ ಹೋಗುವ ಬರಲ್ಲ ಸ್ವರ್ಗ ರೋಗಿರೋದಿಲ್ಲ ಅವನಿಗೆ ಸುಖವೇ ಇಲ್ಲ ಆದ್ದರಿಂದಾಗಿ ಅದಕ್ಕೆ ಹೇಳಿದ್ದು ಸಂಶಯ ಸ್ವಭಾವ ಇದ್ದರೆ ಏನು ಮಾಡಲಿಕ್ಕಿಲ್ಲ ಮನಸ್ಸಿನ ಸಂಶಯ ಉಳ್ಕೊಂಡ್ರೂ ಏನು ಮಾಡಲಿಕ್ಕಿಲ್ಲ ಅದಕ್ಕೆ ಗುರುಮುಖದಿಂದ ಅವರು ಉಪಶಕ್ತಿ ಮಾಡಿ ಪ್ರಶ್ನೆ ಮಾಡಿ ಸಂಶಯವನ್ನು ಹೋಗಲಾಡಿಸ್ಕೊಂಡು ಮಾಡಬೇಕು ಗುರುಗಳು ಹೇಳಿದ್ದಂದ್ರೂ ಮತ್ತು ಸಂಶಯ ಮಾಡ್ತಾ ಹೋಗ್ಬೋದು ಅಂಥವ್ರ ಸ್ವಭಾವ ಅವ್ರಿಗೆ ಉದ್ಧಾರ ಆಗೋಲ್ಲ ಯಾಕೆ ಗುರುಗಳು ಬಿಡಿಸಿ ಬಿಡಿಸಿ ಹೇಳಿದ ನಂತರವೂ ಕೂಡ ಮತ್ತೆ ಸಂಶಯ ಪಟ್ರೆ ಅದು ವಿಪರೀತ ಜ್ಞಾನ ಸಂಶಯ ಅವನ ಸ್ವಭಾವ ಆಗುತ್ತೆ ಅದರಿಂದಾಗಿ ಅವನಿಗ ಉದ್ಧಾರ ಇಲ್ಲ ಯೋಗ ಸನ್ಯಸ್ಥ ಕರ್ಮಾನಂ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ನಿಬದ್ದಂತಿ ಧನಂಜಯ ನೋಡಿ ಸಾ ಜ್ಞಾನ ಸಾಧನವನ್ನು ಹೇಳ್ತಾ ಈಗ ಜ್ಞಾನ ಫಲವನ್ನು ಸ್ವಲ್ಪ ವಿಶ ವಿಶದವಾಗಿ ಹೇಳ್ತಾ ಇದ್ದಾರೆ ಯೋಗ ಅಂದರೆ ಭಗವಂತನಲ್ಲಿ ಮನಸ್ಸಿನ ಯೋಗ ಇಡುವಿಕೆಯಿಂದ ಪ್ರತಿಯೊಂದು ಕರ್ಮವನ್ನು ಭಗವಂತನಲ್ಲಿ ಅರ್ಪಣೆ ಮಾಡಿದವನು ತತ್ವಜ್ಞಾನ ಗುರುಗಳಿಂದ ಪಡೆದು ಸಂಶಯವನ್ನೆಲ್ಲ ಪರಿಹಾರ ಮಾಡಿಕೊಂಡವನು ಆತ್ಮವಂತಂ ಆತ್ಮವಂತ ಅಂದರೆ ಪರಮಾತ್ಮನ ಭಟ್ಟ ಅಂಥವನಿಗೆ ಕರ್ಮಗಳು ಖಂಡಿತವಾಗಿಯೂ ಬಂಧಿಸುವುದಿಲ್ಲ ಅವನು ಮುಕ್ತನಾಗ್ತಾನೆ ಹಾಗಾಗಿ ಕೃಷ್ಣ ಕೊನೆಗೆ ಹೇಳ್ತಾನೆ ತಸ್ಮಾತ್ ಅಜ್ಞಾನ ಸಂಭೂತಂ ಪ್ರಸ್ತಂ ಜ್ಞಾನಾಸೀನ ಆತ್ಮನ ಅಶ್ಚಯಂ ಸಂಶಯಂ ಯೋಗಂ ಆತಿಷ್ಠ ಉತ್ಷ್ಠ ಭಾರತ ಮುಗಿತ ಆದ್ದರಿಂದಾಗಿ ಜ್ಞಾನ ಉಪಾಯ ಅನುಷ್ಠಾನ ಅನುಷ್ ಅನುಷ್ಠಾನ ಮಾಡುವವರು ಮಾಡದಿದ್ದವರಿಗೆ ಅರ್ಥ ಏನು ಅನರ್ಥ ಏನು ಅಂತೆಲ್ಲ ಹೇಳಿದಾಗಿ ಆಗಿದೆ ನಾನೀಗ ಆದ್ದರಿಂದಾಗಿ ಅಜ್ಞಾನ ಸಂಭೂತಂ ಅಜ್ಞಾನಿಂದ ಉಂಟಾಗಿರ್ತಕ್ಕಂತಹ ಹೃದ್ಗತಂ ಅಜ್ಞಾನದಿಂದ ಉಂಟಾಗಿರ್ತಕ್ಕಂಥ ಯಾಕೆ ಸರಿಯಾದ ಜ್ಞಾನ ಇಲ್ಲದ ಸಂಶಯ ಬರುತ್ತೆ ಮನಸ್ಸಲ್ಲಿರುವಂಥ ಸಂಶಯನ್ನು ಗುರುಗಳು ಕೊಟ್ಟಿರ್ತಕ್ಕಂಥ ಜ್ಞಾನ ಎಂಬ ಖರಗದಿಂದ ಛೇದಿಸಿ ಯೋಗಂ ಜ್ಞಾನಕ್ಕೆ ಉಪವಾಯಾದ ವಿಹಿತವಾದ ಕರ್ಮ ನಿಷ್ಕಾಮ ಕರ್ಮ ಯೋಗ ಅದನ್ನು ಅನುತಿಷ್ಠ ಅನು ಆತಿಷ್ಠ ಉತ್ಷ್ಠ ಚೆನ್ನಾಗಿ ಅನುಷ್ಠಾನ ಮಾಡು ಎದ್ದೇಳು ಏಳು ಸುಮ್ಮನೆ ಕುದ್ಕೊಳ್ಬೇಡ ಏಳು ಮುಗೀತು ಭಗವದ್ಗೀತೆ ಉಪನ್ಯಾಸ ಏಳು ಅಂತ ಕುದ್ಕೊಳ್ಬೇಡ ಏಳು ಅಂತ ನರ ಸರ್ವಜೀವರನ್ನು ಪ್ರತಿನಿಧಿಸುವ ನರನ ನರನ ನರ ನರನನ್ನ ಅಂದ್ರೆ ಅರ್ಜುನನನ್ನ ಭಗವಂತ ಉಪದೇಶದಿಂದ ಸುಮ್ಮನೆ ಉತ್ಸಿಷ್ಠತ ಜಾಗೃತ ಪ್ರಾಪ್ತವರ ನಿಬೋಧಕ ಅಂತ ಹೇಳ್ತಾನಲ್ಲ ಉಪನಿಷತ್ತು ಉತ್ತಿಷ್ಟದ ಎದಿಲ್ಲು ಕಲ್ಕೊಳ್ಬೇಡ ಎಲ್ಲ ಎಚ್ಚರಿಸ್ತಾ ಇದ್ದಾನೆ ಅರ್ಜುನನನ್ನು ಅದಕ್ಕೆ ಅವನು ನಿದ್ರೆಯಿಂದ ಎಚ್ಚೆತ್ತ ಇವಾಗ ನಿದ್ರೆಯಿಂದ ಎಚ್ಚೆತ್ತ ನಿದ್ರೆಯಿಂದ ನಿದ್ರೆಯಿಂದ ಗೆದ್ದ ಮೊದಲು ನಿದ್ರೆ ಇತ್ತವನಿಗೆ ಯಾರೋ ಮಾಡಲು ಕೊತ್ತಾಕೋ ಮಾಡ್ಕೊಂಡು ಇವತ್ತಂತೂ ಮೂಡೇ ಇಲ್ಲ ಮೂಡಿಲ್ಲ ಇವತ್ತು ಸೂರ್ಯ ಮೂಡಿಲ್ಲ ಆದ್ದರಿಂದಾಗಿ ಇಂಗ್ಲಿಷ್ ಮೂಡೂ ಇಲ್ಲ ಹೀಗಾಗಿದೆ ಆ ಮೂಡಿಲ್ಲದ ಪರಿಸ್ಥಿತಿ ಇವಾಗ ಎದ್ನಿಲ್ಲು ಅಂತ ಭಗವಂತ ಅವನನ್ನು ಎದ್ ನಿಲ್ಲಿಸ್ತಾ ಇದ್ದಾನೆ ಇಲ್ಲಿಗೆ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯ ಮುಗಿತು ನಾಳೆ ಉಪಸಂಹಾರ ಅದಕ್ಕೆ ಐದನೇ ಅಧ್ಯಾಯದಲ್ಲಿ ಎಷ್ಟಿದೆಯೋ ಅಷ್ಟು ಇದು ಮಾಡಿ ಇದು ನಮ್ಮ ಭಾಸ್ಕರ್ ಅವರು ಇದನ್ನು ಈ ಉಪನ್ಯಾಸವನ್ನು ದೇವರಿಗೆ ಭಗವದ ಯಜ್ಞ ರೂಪದಲ್ಲಿ ಮಾಡಿಸಿದ್ದಾರೆ ಅವರು ಕೇಳಿಕೊಂಡ್ರು ಇದನ್ನು ನಾನು ಹೇಳಿದೆ ಇನ್ನು ಬರುವ ವರ್ಷ ಭಕ್ ಗೀತಾ ಜಯಂತಿಗೆ ಇನ್ನು ಮುಂದುವರೆಸ್ತೇನೆಂತ ಇಲ್ಲ ಬೇಗನೆ ಮುಂದುವರಿಸಬೇಕು ಅಂತ ಅವರು ಹೇಳಿದರೆ ನಾನು ಸಮಯ ಸಿಕ್ಕಾದಾಗಲ್ಲ ಇದನ್ನು ಮುಂದುವರಿಸಿ ಅಂತ ಹೇಳ್ತಾ ಇದ್ದಾರೆ ನಾನು ಸಮಯ ಹೇಳ್ತಾ ಇದ್ದೇನೆ ಆವಾಗ ಈಗ ಸಮಯ ಅಂದರೆ ಬೇರೆ ಬೇರೆ ರಾಜ್ಯಕ್ಕೆ ಹಾಕಲಿಕ್ಕಿರುತ್ತೆ ಸಮಯ ಹೇಳ್ತೇನೆ ಆವಾಗ ನಮ್ಮ ಪೂರ್ಣಪ್ರಜ್ಞ ಗುರುಗಳ ಈ ಸಂಸ್ಥೆಯಲ್ಲಿ ವಿಶೇಷವಾಗಿ ಎಲ್ಲ ಎಲ್ಲ ವ್ಯವಸ್ಥೆಯನ್ನು ಕೂಡ ಚೆನ್ನಾಗಿ ಗುರುಗಳ ಅನುಗ್ರಹದಿಂದ ಹರಿಯ ಅನುಗ್ರಹದಿಂದ ದಕ್ಷತೆಯಿಂದ ನಮ್ಮ ಕೇಶವಾಚಾರ ಮಾಡ್ತಾ ಇರ್ತಾರೆ ಉತ್ಸಾಹದಿಂದ ಅವರನ್ನು ಎಷ್ಟು ಅಭಿನಂದಿಸಿರೋ ಸಾರದು ನಾವು ಮು ಅವರು ಕೂಡ ವಿಶೇಷವಾಗಿ ಭಗವಂತನ ಅನುಗ್ರಹದಿಂದ ಗುರುಗಳ ಒಂದು ಅನುಗ್ರಹದಿಂದ ಇಂಥ ಒಂದು ವೇದಿಕೆಯಲ್ಲಿ ಎಲ್ಲ ಜ್ಞಾನ ಭಕ್ತರ ಸಹಕಾರದಿಂದ ಆಗುವಂತೆ ವಿಶೇಷವಾದ ಶ್ರಮ ಇದ್ದಾರೆ ಅವರನ್ನು